ಬರಲ್ಲ ಅಂತ ಹೇಳ್ತಾನೆ ಒಂದು ಮುಖ್ಯ ವಿಷಯಕ್ಕೆ ಡಿ ಬಂದು ಆಡಳಿತ ಸ್ವಲ್ಪ ಶಿಥಿಲ ಆಗೋಕ್ಕೆ ಶುರುವಾಯಿತು ಯಾಕಂದರೆ ತುಂಬ ಒಳ್ಳೆಯವರು ನಮ್ಮ ಕೆಲವ್ರು ಇದ್ದಾರೆ ಪಾಪ ತುಂಬ ಹಸು ಪ್ರಾಣಿ ತುಂಬ ಒಳ್ಳೆಯವರು ತುಂಬ ಒಳ್ಳೆಯವ್ರದ್ದು ಏನು ಪ್ರಯೋಜನ ಇಲ್ಲ ಅಂತ ಒಂದು ಅರ್ಥ ಬರೋಹಾಗಿರುತ್ತೆ ತುಂಬ ಒಳ್ಳೆಯವರು ಅಂಥೇಳಿ ಅದು ಅಷ್ಟು ಪ್ರಯೋಜನ ಆಗಲಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಜನ ಮಾಡೋಕ್ಕೆ ಶುರು ಮಾಡಿದರು ಕೆಲಸ ಅಂತ ಅದಕ್ಕೆ ಹೇಳ್ತಾರೆ ಹಾಗಾದರೆ ಕೃಷ್ಣಮೂರ್ತಿಯವರ ದಿವಾನಗಿರಿಯಲ್ಲಿ ಒಳ್ಳೆಯ ಸಮರ್ಥರಾದಂತಹ ಆಡಳಿತಗಾರಿರಲಿಲ್ಲವೆ ಅಂತ ಅದಕ್ಕೆ ಅವ್ರು ಬರೀತಾರೆ ಕೃಷ್ಣಮೂರ್ತಿಗಳ ದಿವಾನಗಿರಿಯಲ್ಲಿ ಸಮರ್ಥರು ದಕ್ಷರೂ ಆದ ಜನಕ್ಕೆ ಕಡಿಮೆ ಏನಿರಲಿಲ್ಲ ಒಳ್ಳೆಯವರೇ ಇದ್ದರು ತುಂಬ ಜನ ಇದ್ದರು ಅದರಲ್ಲಿ ಎಚ್ ನಂಜುಂಡಯ್ಯನವರು ಶ್ಯಾಮರಾಯರು ಡಿ ನರಸಿಂಗರಾಯರು ಇದ್ದರು ಅದರಲ್ಲಿ ತುಂಬ ಚಾಣಾಕ್ಷರಾದವರು ಡಿ ಎಂ ನರಸಿಂಗರಾಯರು ಅಂತ ಬರೀತಾರೆ ಡಿ ವಿ ಜಿ ಬರೆಯೋ ಶೈಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಕಡೆ ತುಂಬ ಸ್ವಲ್ಪ ಚೆನ್ನಾಗಿದ್ದರು ಅಂತ ಹೇಳಿದಾಗ ಮುಂದಿನ ಸಾಲಲ್ಲಿ ಸ್ವಲ್ಪ ಕೆಳಗಿಳಿಸ್ತಾ ಅಂದರೆ ಎರಡು ಬ್ಯಾಲೆನ್ಸ್ ಮಾಡಬೇಕಲ್ಲ ಯಾವುದನ್ನು ಒತ್ತಿ ಕಣ್ಣಲ್ಲಿ ಬಟ್ಟಿಟ್ಟು ಹಿಡೋ ಪದ್ಧತಿ ಇಲ್ಲ ಡಿ ವಿ ಜಿ ಅವ್ರದು ಅವರು ನರಸಿಂಗ ರಾಯರು ತುಂಬ ನೋಡಿದ್ದೆ ನಾನು ಕೃಷ್ಣಮೂರ್ತಿಯವರಿದ್ದಾಗ ಅಷ್ಟು ನೋಡಲಿಲ್ಲ ಆದರೆ ವಿಶ್ವೇಶ್ವರನ ದಿವಾನರಾದಾಗಿದ್ದಾಗ ನರಸಿಂಗ ಚೆನ್ನಾಗಿ ನೋಡ್ತಿದ್ದೆ ನಾನು ಅವರೇನಪ್ಪ ಸಾಧನೆ ಮಾಡಿದರು ಅಂತಂದರೆ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ ಕೆಲಸ ಫೈಲ್ ಮಾಡಿದ್ರಂತೆ ಬೇರೆ ಬೇರೆ ಬಣ್ಣದ ಫೈಲ್ಗಳನ್ನು ಮಾಡಿಸೋದು ಅರ್ಜೆಂಟ್ ವೆರಿ ಅರ್ಜೆಂಟ್ ಇಮಿಡಿಯೇಟ್ ಅಂತೆಲ್ಲ ಬಣ್ಣದಲ್ಲಿ ಪ್ರಿಂಟ್ ಮಾಡಿ ಫೈಲ್ ಹಾಕಿ ಫೈಲ್ ವಿಲೇವಾರಿ ಸರಿಯಾಗ ಮಾಡ್ಕೊಂಡ್ರವರು ಅಂತ ಹೇಳಿದರು ಅಷ್ಟೆಲ್ಲ ಹೇಳಿಬಿಟ್ಟು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಇಷ್ಟೆಲ್ಲ ಆದರೂ ರಾಜ್ಯಭಾರ ಕರೆ ಕಳೆ ಏರಲಿಲ್ಲ ಇದಕ್ಕೆ ಕಾರಣವೇನೆಂದು ನಾನು ಚಿಂತೆ ಮಾಡಿದ್ದೇನೆ ನನಗೆ ತೋರಿದ್ದೇನೆಂದರೆ ಆಗಿನ ಜನದ ಮನಸ್ಸಿನಲ್ಲಿ ಒಂದು ತೀವ್ರತೆ ಒಂದು ಕಾವು ಒಂದು ಹೊಸತನದ ಲವಲವಿಕೆ ಇರಲಿಲ್ಲವೆಂದೇ ಇದಕ್ಕೆ ಕಾರಣ ಒಂದು ಉದಾಹರಣೆ ಹೇಳ್ತಾರೆ ಲವಲವಿಕೆ ಇಲ್ಲದೆ ಹೋಗೋದಕ್ಕೆ ಕಾರಣ ಹೇಗಿತ್ತು ಅಂತ ನರ್ಸಿಂಗ್ ರಾಯರ್ ಮನೆಗೆ ಹೋದ್ರಂತೆ ಅವರು ಮೇಲೆ ಮೇಲೆ ಹೋಗ್ತಿದ್ದರಂತೆ ಅವರು ಅವ್ರು ಹೇಳೋರುಂತೆ ನಮ್ಮನೆ ತಪ್ಪದೆ ಬಂದು ಹೋಗಬೇಕು ವಾರಕ್ಕೊಂದು ಬರಬೇಕು ಎರಡು ಸಲ ಬಂದರೆ ತುಂಬ ಸಂತೋಷ ಅಂತೆಲ್ಲ ಹೇಳೋರುಂತೆ ಡಿ ವಿಜಿ ಹೋಗೋರು ಮೇಲೆ ಮೇಲೆ ಅವ್ರ ಮನೆಗೆ ಹೋದಾಗ ಅಂತ ಅವ್ರ ಮಾತನ್ನೇ ಹೇಳ್ತೇನೆ ಭಾಳ ಚೆನ್ನಾಗಿತ್ತು ಒಂದು ಸಾಮಾನ್ಯ ದಿವಸದ ಅನುಭವವನ್ನು ಸೂಕ್ಷ್ಮವಾಗಿ ಪ್ರಸ್ತಾಪಿಸುತ್ತೇನೆ ಅಂದರೆ ಆನ್ ಎನ್ ಎವ್ರೇಜ್ ಡೇ ಏನಾಗ್ತದೆ ಅಂತ ಮಹಡಿಯ ಮೇಲೆ ಒಂದು ವಿಶಾಲವಾದ ಕೋಣೆಯಲ್ಲಿ ಐದಾರು ಮಂದಿ ಸ್ನೇಹಿತರ ನಡುವೆ ನರಸಿಂಗರಾವ್ ಕುಳಿತಿರುತ್ತಿದ್ದರು ಐದಾರು ಜನ ಸ್ನೇಹಿತರು ಯಾವಾಗಲೂ ಇರೋದೆ ನಾನು ಹೊಸ್ತಿಲು ದಾಟಿ ಒಳಹೊಕ್ಕ ಮೇಲೆ ಒಬ್ಬ ಸ್ನೇಹಿತರು ಇಂಥವರು ಬಂದರು ಎಂದು ತಿಳಿಪಡಿಸುವರು ಅನೌನ್ಸ್ಮೆಂಟ್ ಆಯಿತು ನರಸಿಂಗರಾವ್ ಸಂತೋಷ ಸೂಚಿಸಿ ನನ್ನನ್ನು ಕೂಡ ಹೇಳಿ ಒಬ್ಬ ಚಾರನನ್ನು ಕರೆದು ಫಲಹಾರಕ್ಕೆ ತರ ಹೇಳು ಎನ್ನುವರು ಆ ಚಾಕ್ರ ಅವನು ತರತಿರಲಿಲ್ಲ ಫಲಹಾರ ಅವನೇನು ಮಾಡ್ತೇವೆ ಅಂದರೆ ಆ ಚಾಕ್ರ ಇನ್ನೊಬ್ಬರನ್ನು ಕುರಿತು ಕೃಷ್ಣಾಚಾರ್ಯರೇ ಬೇಗ ಹೋಗ್ರಿ ಅನ್ನೋನು ಕೃಷ್ಣಾಚಾರ್ಯರು ಎರಡು ಮೂರು ಹೆಜ್ಜೆ ಹೋಗಿ ರಾಮಾಚಾರ್ಯರಿಗೆ ರಾಮಾಚಾರ್ಯರು ಐದು ಹೆಜ್ಜೆ ಹಾಕಿ ಗುಂಡಾಚಾರ್ಯರಿಗೆ ಬೇಗ ಬೇಗ ಎನ್ನುವರು ಇದಿಷ್ಟು ನನಗೆ ಕೇಳಿಸುತ್ತಿತ್ತು ಯಾರಿಗೋಸ್ಕರ ಫಲಹಾರ ಆರ್ಡರ್ ಮಾಡಿದಾರೋ ಅವರಿಗೆಲ್ಲ ಕೇಳಿಸ್ಬೇಕು ಇಷ್ಟು ಜನ ಕೂಗು ಅಂತ ಹತ್ತು ಹದಿನೈದು ನಿಮಿಷಗಳಾದ ಮೇಲೆ ಒಬ್ಬಾತ ಒಂದು ತಟ್ಟೆಯಲ್ಲಿ ಫಲಾಹಾರ ತೆಡ್ದು ತೆರೆದುಕೊಂಡು ಬರುವನು ಆತನ ಹಿಂದೆ ಇನ್ನೊಬ್ಬನು ನೀರನ್ನು ತರುವವನು ಮೂರನೆಯವನು ಕಾಫಿ ತರುವನು ಇಷ್ಟು ಹೊತ್ತಿಗೆ ಇನ್ನೊಬ್ಬ ಸ್ನೇಹಿತರು ಬರುವವರು ಅವರಿಗೂ ಉಪಹಾರ ಅದು ಇದೇ ರೀತಿಯಾಗಿ ಹೀಗೆ ಮಹಡಿಯ ಮೇಲಕ್ಕೆ ಕೆಳಗಿನಿಂದ ತಿಂಡಿ ತರುವರಲ್ಲಿ ಇಬ್ಬರೋ ಮೂವರೋ ಮಧ್ಯೆ ನಿಂತು ಬಿಡುತ್ತಿದ್ದರು ಈ ಚೇನ್ ಆಗಬೇಕಲ್ಲ ಚೇನ್ ರಿಯಾಕ್ಷನ್ ಹೀಗೆ ಸ್ನೇಹಿತ ಅತಿಥಿಗಳು ಐದಾರು ಮಂದಿ ಆದರೆ ಫಲಾಹಾರ ತಂದವರು ಐದಾರು ಮಂದಿ ಅಲ್ಲೇ ನಿಂತಿರುತ್ತಿದ್ರು ಇದು ಭಾಳ ತಮಾಷೆ ಆದಂಥದ್ದು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡೋರು ಯಾರ್ದು ಚರ್ಚೆ ಮಾಡ್ತಿರ್ಬೇಕಾದ್ರೆ ಆ ಫಲಾಹಾರ ತಂದವರು ಸಂತೂ ಅಲ್ಲೇ ನಿಂತಿರಬೇಕು ಅವರೇ ಕೂತಿರ್ತಿದ್ರು ಅಂತೆ ನಿಂತಿರೋರು ಅವ್ರ ಕೆಲಸ ಏನಪ್ಪ ಅಂದರೆ ಅವರ ಕೆಲಸ ಮಾತು ಕೇಳುವುದಕ್ಕಾಗಿ ಬಂದ ದೊಡ್ಡ ಮನುಷ್ಯರು ಯಜಮಾನರ ಸಂಗಡ ಏನು ಮಾತನಾಡುತ್ತಾರೋ ಎಂದು ಕಾದು ನೋಡುವುದೇ ಐದಾರು ಮಂದಿಯ ಕೆಲಸ ಸುಮ್ಮನೆ ಮಾತು ಕೇಳ್ತಾರ ಅದು ಇಲ್ಲ ಅವರೇನು ಮಾಡ್ತಿದ್ರು ಅಂದರೆ ಅಷ್ಟೇ ಅಲ್ಲ ಮಿತ್ರ ಸಂಭಾಷಣೆಯಲ್ಲಿ ಯಾರಾದರೊಬ್ಬರು ಎಕ್ಸೈಜ್ ಕಮಿಷ್ನರ್ ಎಂಬವ್ರ ಹೆಸರು ಹೇಳಿದರು ಎಂದುಟ್ಟುಕೊಳ್ಳೋಣ ಏನೋ ಮಾತಲ್ಲಿ ಎಕ್ಸೈಜ್ ಕಮಿಷನರ್ ಅಂದರೆ ಮಾತು ಬಂತು ಅಷ್ಟಾದರೆ ಸಾಕು ಆ ಕ್ಷಣವೇ ಈ ಆಚಾರ್ಯಗಳ ಪೈಕಿ ಒಬ್ಬನು ಎಕ್ಸೈಜ್ ಕಮಿಷ್ನರ್ ಊರಲ್ಲಿಲ್ಲ ಅಂದ್ಬಿಡೋನು ಅವನು ಯಾರೂ ಕೇಳಿಲ್ಲ ಅವನ್ನು ಎಕ್ಸೈಜ್ ಕಮಿಷ್ನರು ಅಂತ ಹೇಳಿದ ತಕ್ಷಣ ಊರಲ್ಲಿಲ್ಲ ಅಂದ್ಬಿಡೋದು ಅವರು ಶಿವಮೊಗ್ಗ ಕಡೆ ಹೋಗಿದ್ದಾರೆ ಎನ್ನುವನು ಇನ್ನೊಬ್ಬ ಆಚಾರ್ಯರು ಶಿವಮೊಗ್ಗ ಕಡೆ ಅಲ್ಲ ಕೋಲಾರದ ಕಡೆಗೆ ಎನ್ನುವರು ಹೀಗೆ ಮಾತು ಎಲ್ಲಿಂದ ಎಲ್ಲಿಗೂ ಹೋಗೋದು ಒಂದು ಬಿಗಿಯಿಲ್ಲ ಒಂದು ಕಟ್ಟುಪಾಡಿಲ್ಲ ಎಲ್ಲರ ಮನಸು ಹರಿದ ದಾರದ ಗಾಳಿ ಪಡೆದಂತೆ ಅಲ್ಲಾಡುತ್ತಿರುವುದು ಫಲಿತಾಂಶ ಏನಾಯಿತು ಅಂದರೆ ಯಾರಿಗೂ ಯಾವುದೂ ಇಲ್ಲ ಮಾತನಾಡಿದವರಿಗೆ ನಾವು ಮಾತನಾಡಿದೆವು ಎಂಬ ಸಮಾಧಾನ ಅಷ್ಟೆ ಹೇಳ್ತಾರೆ ಆಫೀಸಲ್ಲೂ ಇದೇ ಥರ ಆಗ್ತಾಯಿತ್ತು ಆದರೆ ಏನಾಗ್ತದೆ ಅಂದರೆ ಕೆಲಸ ನಿಂತು ಹೋಗ್ತದೆ ಅದರ ಬಗ್ಗೆ ಯಾರಿಗೂ ಜವಾಬ್ದಾರಿ ಇರ್ತಿರ್ಲಿಲ್ಲ ಅಂತ ಈಗ ಕೃಷ್ಣಮೂರ್ತಿಯವರನ್ನು ಅವರು ಮೊದಲನೇ ಸಾರಿ ಕಂಡಾಗ ಡಿ ವಿ ಜಿ ಮೊದಲನೇ ಸಾರಿ ಕಂಡಾಗ ಏನಾಯಿತು ಅಂತ ಬರೀತಾರೆ ಅವರು ದಿವಾನ್ ಪದವಿಯಿಂದ ನಿವೃತ್ತರಾಗಿ ಆರೇಳು ವರ್ಷ ಆಗಿರಬೇಕಂತೆ ಇದು ತಾವು ಗಮನಿಸುವಂಥ ಮಾತು ಅವ್ರು ಎಷ್ಟು ಆರೇಳು ವರ್ಷ ರಿಟೈರ್ ಆಗಿದ್ದಾರೆ ದಿವಾನ್ ಪದವಿಯಿಂದ ಏನಾಯ್ತ ಅಂತ ಬರೀತಾರೆ ಅಂದು ಪೂರ್ಣಪ್ರಾಸಾದದಲ್ಲಿ ಏನೋ ಸಮಾರಾಧನೆ ಅದ ಡಿ ವಿ ಜಿ ಪೂರ್ಣ ಸಮಾರಾಧನೆ ಬಹುಮಂದಿ ಮಾಧ್ವ ಬ್ರಾಹ್ಮಣರು ಆಗಮಿಸಿದ್ದರು ವಿ ಎನ್ ಕೃಷ್ಣಮೂರ್ತಿಗಳು ಮಾಧವರು ಸುಮಾರು ಇನ್ನೂರು ಇನ್ನೂರು ಐವತ್ತು ಮಂದಿ ಇರಬಹುದು ಆ ಭೋಜನದ ವಿಜೃಂಭಣೆಯನ್ನು ವರ್ಣಿಸಬೇಕೆಂದು ನಾನು ಇಷ್ಟಪಷ್ಟರು, ಅದು ನನಗೆ ಸಾಧ್ಯವಿಲ್ಲದ ಕೆಲಸ ನಾನು ಪ್ರಾವೀಣ್ಯ ಸಂಪಾದಿಸದಿರುವ ವಿಷಯಗಳಲ್ಲಿ ಇದು ಒಂದು ಊಟ ವರ್ಣನೆ ಮಾಡಕ್ಕೆ ಬರದೇ ಇರೋದು ಇನ್ನೊಂದು ಮಾತನ್ನು ಹೇಳಬಹುದು ಸಾವಿರದ ಅರವತ್ತೊಂಬತ್ತನೇ ಜನರಿಗೆ ಅಂದರೆ ಈಗಿನ ಜನರಿಗೆ ಪುಸ್ತಕ ಬರೆದು ದಾಕಾಲಕ್ಕೆ ಈಗಿನ ಜನರಿಗೆ ಆ ಪರಿಠವಣೆಯನ್ನು ಹೇಳಿದರೆ ಹೊಟ್ಟೆ ಕಿಚ್ಚ ಆದೀತೆಂದು ಪೂರ್ವಿಕರನ್ನು ಅವರು ಹೊಟ್ಟೆ ಬಾಕ್ರಂದು ತೆಗಳಿಯಾರು ಎಂದು ಭಯ ಉಂಟು ಅಂದರೆ ಆ ಊಟ ಎಷ್ಟು ಭಾರೀ ಅಂತ ಅದು ಹೇಳಿದರೆ ಬಹುಶಃ ಅದಕ್ಕೆ ಅದೇ ಕೆಲಸ ಮಾಡ್ತಿದ್ರು ಅನಿಸುತ್ತೆ ಜನ ಅಂತ ಅಂದ್ಕೋಬಾರ್ದು ಅಥವಾ ಹೊಟ್ಟೆ ಕಿಚ್ಚಾದರೂ ಆಗಬಹುದು ಅವರಿಗೆ ಅಂತ ಆ ಹೊತ್ತು ನಾನು ನೋಡಿದೆ ದಿವಾನ್ ಕೃಷ್ಣಮೂರ್ತಿಗಳ ವೈಯಕ್ತಿಕ ಔದಾರ್ಯ ಎಂಥದ್ದು ಎಂಬುದನ್ನು ಊಟ ಹಾಕೋದು ಎಲ್ಲ ಪಂಕ್ತಿಗಳ ಮೇಲೂ ಅವರು ಗಮನ ಇರಿಸಿ ಉಪಚರಿಸುತ್ತಿದ್ದರು ಆದರೊಂದು ಟೀಕೆ ಬಂತು ಕೃಷ್ಣಮೂರ್ತಿಯವರ ಮೇಲೆ ಏನು ಟೀಕೆ ಬಂತು ಅಂದರೆ ಅವರ ಕಾಲದಲ್ಲಿ ಮಾಧುವ ಬ್ರಾಹ್ಮಣರು ಪ್ರಬಲಿಸಿದರು ಎಂದು ಜನ ಆಡಿಕೊಂಡರು ಜಾಸ್ತಿ ಪ್ರಚಾರ ಅವ್ರಿಗೆ ಆಯಿತು ಅಂತ ಮಾತಾಡಿಕೊಂಡ್ರಂತೆ ಕೃಷ್ಣಮೂರ್ತಿಗಳು ನೋಡಿ ಇಮಿಡಿಯೇಟ್ ಮಾತು ಡಿ ವಿ ಜಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಹೇಗಿರುತ್ತೆ ಅಂದರೆ ಆದರೆ ಅದಕ್ಕೆ ಕಾರಣರು ಕೃಷ್ಣಮೂರ್ತಿಗಳಲ್ಲ ಎಂದು ನಾನು ತಿಳಿದುಕೊಂಡಿದ್ದೇನೆ ಶಿಷ್ಯರೇನೋ ಮಾಡಿರಬೇಕು ಕೃಷ್ಣಮೂರ್ತಿಗಳು ಹ್ಯಾಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದರೆ ಅವರು ಸ್ವಂತ ಮನೋಭಾವದಲ್ಲಾಗಲಿ ಆಡಳಿತದ ಏರ್ಪಾಟಿನಲ್ಲಾಗಲಿ ತಿಳಿದು ತಿಳಿದು ಪಕ್ಷಪಾತ ಮಾಡುವವರಲ್ಲ ಕೃಷ್ಣಮೂರ್ತಿಗಳು ಆದರೆ ಒಂದು ವಿಶೇಷ ಮುಂದಿನ ನೋಡಿ ಹೇಗಿದೆ ಒಂದು ವಿಶೇಷ ಏನಾಗ್ತಿತ್ತು ಅಂದರೆ ಕೃಷ್ಣಮೂರ್ತಿಗಳ ಸುತ್ತಮುತ್ತ ಇದ್ದ ಪರಿವಾರವನ್ನು ನೋಡಿದರೆ ಕೊಂಚ ಸಂದೇಹಕ್ಕೆ ಆಸ್ಪದ ಬರುತ್ತಿತ್ತು ಇದು ಬರವಣಿಗೆ ಎಷ್ಟು ಕೇರ್ಫುಲ್ಲಾಗಿ ಆಗಬೇಕಾಗತ್ತೆ ಅನಿಸುತ್ತೆ ಹೇಳಿದ ಹಾಗೂ ಇರಬೇಕು ಹೇಳಿದ ಹಾಗೂ ಹೇಳಿದ ಹಾಗೂ ಇರಬೇಕು ಗೊತ್ತಾಗಬೇಕು ಹೇಳಿದ್ದೀರಿ ಅಂತ ಒತ್ತು ಹೇಳಿದಂಗೆ ಆರಬಾರ್ದು ಪೂರ್ಣಪ್ರಸಾದದ ಆವರಣದಲ್ಲಿ ಪೂರ್ವ ದಿಕ್ಕಿನಲ್ಲಿ ಪ್ರಾಣದೇವರ ಗುಡಿ ಇತ್ತು ಈಗ ಅದು ಇದೆ ಆದರೆ ಬಹು ಸಂಕುಚಿತವಾಗಿ ಹೋಗಿದೆ ಈಗ ಒಂಬತ್ತು ಹತ್ತು ಚದರಡಿ ಇರಬಹುದು ಕೃಷ್ಣಮೂರ್ತಿಗಳ ಕಾಲದಲ್ಲಿ ಆ ಗುಡಿ ಪೂರ್ಣಪ್ರಸಾದದ ಮುಖ್ಯ ಕಟ್ಟಡದಿಂದ ಅರ್ಧ ಮುಕ್ಕಾಲು ಫರ್ಲಾಂಗ್ ದೂರದಲ್ಲಿತ್ತು ಎರಡಕ್ಕೂ ನಡುವೆ ಒಂದು ನೀರಿನ ಹಳ್ಳ ಇತ್ತು ಪ್ರತಿ ಸಂಜೆಯೂ ಆ ಗುಡಿಯಲ್ಲಿ ಮಂಗಳಾರತಿ ಆಗುತ್ತಿತ್ತು ಭಜನೆ ನಡೆಯುತ್ತಿತ್ತು ಕೃಷ್ಣಮೂರ್ತಿಗಳು ಅವರ ತಮ್ಮಂದಿರ ಪೂರ್ಣಯ್ಯನವರು ಸಪರಿವಾರವಾಗಿ ಅಲ್ಲಿ ಮಂಗಳಾರತಿಗಾಗಿ ಬರುತ್ತಿದ್ದರು ಇಲ್ಲಿ ಅಗ್ನಿ ತಮಾಷೆ ಆಗಿರುವಂಥ ವಿಷಯ ಅದು ಮಂಗಳಾರತಿಯ ನಂತರ ದೇವರ ನಾಮದ ಸಮರ್ಪಣೆ ಆಗುತ್ತಿತ್ತು ಗಮನಿಸಬೇಕು ಏನು ದೇವರ ನಾಮ ಅಂತ ಸಮರ್ಪಣೆ ಆಗುತ್ತಿತ್ತು ಆ ಸಮಯದಲ್ಲಿ ಕೆಲ ಅತಿಭಕ್ತರು ಅತಿಭಕ್ತರು ಅಂತ ಹೊರಿಸರು ಅತಿಭಕ್ತರು ಹಾಡುತ್ತಿದ್ದುದು ಹೇಗೆ ಅಂದರೆ ಎದ್ದೆದ್ದು ಒದಿತಾನೆ ಮಧ್ವರಾಯ ನಮ್ಮ ಮಧ್ವರಾಯ ನಮ್ಮ ಮಧ್ವರಾಯ ಎದ್ದೆದ್ದು ಒದೀತಾನೆ ಮಧ್ವರಾಯ ಅದ್ವೈತಿ ಭಂಡನ್ನ ಸ್ಮಾರತ ರಂಡೆ ಗಂಡನ್ನ ಎದ್ದೆದ್ದು ಓದಿತಾನೆ ಮಧ್ವರಾಯ ಎದ್ದೆದ್ದು ಓದಿತಾನೆ ಮಧ್ವರಾಯ ಇದು ಹಾಡು ಇದನ್ನು ತಾಳು ಹಾಕಿಕೊಂಡು ಹಾಡುತ್ತಿದ್ದರು ಹಾಡುವವರು ಕೇಳುವವರು ಕಣ್ಣು ಸಮುದೇ ಮಾಡಿಕೊಳ್ಳುತ್ತಿದ್ದರು ಇಂಥ ಹಾಡುಗಳನ್ನು ಗುಪ್ತವಾಗಿ ಹಾಡಿಕೊಂಡಿದ್ದರೆ ಹಾಡುವವರಿಗೆ ಸಮಾಧಾನವಾಗಬಹುದಾಗಿತ್ತು ಗುಪ್ತ ಹಾಡ್ಕೊಂಡು ಅವ್ರಿಗಷ್ಟೇ ಸಮಾಧಾನ ಆಗ್ತಿತ್ತು ಆದರೆ ಮುಂದಿನ ಸಾಲ ಎಷ್ಟು ಮೀನಿಂಗ್ಫುಲ್ ಆಗಿರುತ್ತದೆ ಅದು ಆ ಒಂದು ಸಮಾಧಾನ ಜೊತೆಗೆ ಬೇರೊಂದು ಸಮಾಧಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಮಾಡಿದ ಕೆಲಸದಿಂದ ಅದು ಪ್ರಕಟವಾಗಿ ಮಾಧುವೇತರರಿಗೆ ತಿಳಿದು ಕೃಷ್ಣಮೂರ್ತಿಗಳ ಹೆಸರಿಗೆ ಒಂದು ಆಕ್ಷೇಪಣೆ ಬರುವಂತಾಯಿತು ಒಂದು ಸಮಾಧಾನ ಏನು ಮಧುರಾಯರನ್ನು ಹೊಗಳ್ಕೊಂಡ್ರೆ ನೀವು ಸಮಾಧಾನ ಆಗಲಿಯಪ್ಪ ಅದೊಂದೇ ಸಮಾಧಾನ ಸಾಕಾಗಿರಲಿಲ್ಲ ಅವರಿಗೆ ಇನ್ನೊಂದು ಸಮಾಧಾನ ಜೊತೆಗೆ ಬೇಕಾಗಿತ್ತು ಅಂದರೆ ಏನು ಮತ್ತೊ ಮನಸ್ಸು ಚುಚ್ಚಬೇಕು ಅಂತ ಅದೊಂದು ಸಮಾಧಾನ ಅವ್ರ ಮನಸ್ಸಿನೂ ಮಾಡೋದು ಸಮಾಧಾನ ಅದರಿಂದಾಗಿ ಆಕ್ಷೇಪಣೆ ಬಂತು ಕೃಷ್ಣಮೂರ್ತಿಗಳ ಗಮನಕ್ಕೆ ತಂದ ಮೇಲೆ ಅವರು ಹಾಗೆ ಬಿಡಲಿಲ್ಲಂತೆ ಅದೊಂದು ಒಳ್ಳೆ ಕೆಲಸ ಮಾಡಿದರು ಗಮನಕ್ಕೆ ತಂದಮೇಲೆ ಅವ್ನು ಭಕ್ತರಿಗೆಲ್ಲ ಛೀಮಾರಿ ಹಾಕಿ ಆ ಬದ್ಧತೆಯನ್ನು ನಿಲ್ಲಿಸಿಬಿಟ್ರು ಅಂತ ಆದರೆ ನಡೆದದ್ದು ನಡೆದು ಹೋಗಿತ್ತು ಅದರಿಂದ ಅಷ್ಟು ಅಪಯಶಸ್ಸು ಅನಿವಾರ್ಯವಾಗಿ ಬಂತು ಅಂತ ಅದು ಆವತ್ತಾದದ್ದು ಅಂತಲ್ಲ ಇವತ್ತಿಗೂ ಹಾಗೆ ಇದೆ ಕೆಲವೊಂದು ಕಡೆ ಪರಿಸ್ಥಿತಿ ನಮ್ಮಲ್ಲಿ ನಮ್ಮ ಮತ ದೊಡ್ಡದು ಅಂತ ಹೇಳಿಕೊಳ್ಳೋ ಸಂಭ್ರಮದಲ್ಲಿ ಇನ್ನೊಬ್ಬರ ಮತ ಸಣ್ಣದು ಅಂತ ಹೇಳೋ ಆ ಪ್ರಯತ್ನವೂ ಆಗ್ತಾಯಿರ್ತದೆ ನನಗೆ ಒಂದು ಸಲ ಆದದ್ದು ಬೆಂಗಳೂರಲ್ಲಿ ಸುಮಾರು ಹದಿನೈದು ವರ್ಷದ ಕೆಳಗೆ ಒಂದು ದೇವಸ್ಥಾನದಲ್ಲಿ ಯಾರಿಗೋಸ್ಕರ ಹೋಗಿದ್ದು ನೆನಪಿಲ್ಲ ನನಗೆ ಒಬ್ಬ ಆಚಾರ್ಯರು ಭಯಂಕರವಾದ ಭಾಷಣ ಮಾಡ್ತಾಯಿದ್ರು ಜೋರಾಗಿ ಭಾಷಣ ಮಾಡ್ತಾಯಿದ್ರು ಮಾತಾಡ್ತಾ ಆಡ್ತಾ ಆಡ್ತಾ ಆಡ್ತಾ ಶಂಕರಾಚಾರ್ಯ ಬಗ್ಗೆ ಮಾತು ಬಂತು ಬಯ್ಯೋಗಿ ಶುರು ಮಾಡಿದರು ಅದನ್ನು ಏಕ ವಚದ್ದಲ್ಲಿ ಶುರು ಮಾಡಿದರು ಹಾಗೆ ಹೀಗೆ ಧರ್ಮ ಹಾಳಾಗೋಯ್ತು ಏನೇನೇನೋ ಹೇಳ್ತಾಯಿದ್ರು ನಾನು ಕೇಳುವಷ್ಟು ಕೇಳ್ಬಿಟ್ಟು ನಾನು ಹೋಗಿ ಮುಗಿದ ಮೇಲೆ ಅವ್ರಿಗೆ ಕಾಲು ನಮಸ್ಕಾರ ಮಾಡಿ ತಮ್ಮ ಹೆಸರೇನು ಆಚಾರ್ಯರೇ ಅಂತ ಕೇಳಿದೆ ತಮ್ಮ ಹೆಸರು ಹೇಳ್ಕೊಂಡ್ರು ಇಂತಲ್ಲಿರ್ತೀನಿ ಬೆಂಗಳೂರಿಲಿ ಅಂತ ಹೇಳಿದರು ನಾನು ಹೇಳಿದೆ ನೋಡಿ ಏನು ಆಶ್ಚರ್ಯ ನಾನು ಬೆಂಗಳೂರಿಂದ ಹದಿನೈದು ಹದಿನಾರು ವರ್ಷ ಆಯಿತು ನಿಮ್ಮ ಪರಿಚಯನೇ ಇಲ್ಲ ನನಗೆ ಎಂದೆ ಆಗತ್ತಪ್ಪ ಅದು ನೀನೊಂದು ದಿಕ್ಕು ನಾನೊಂದು ದಿಕ್ಕಲ್ವಾ ಬೆಂಗಳೂರು ದೊಡ್ಡ ಊರಲ್ವಾ ಆಗತ್ತೆ ಅಂದರು ತಮಗೆ ವಯಸ್ಸು ಎಷ್ಟೀಗ ಅಂತ ಕೇಳಿದೆ ಎಂಬತ್ತಾಯಿತು ಅಂದರು ನೋಡಿ ಎಂಬತ್ತು ವಯಸ್ಸಾಯಿತು ನಿಮಗೆ ನನಗೂ ಎಷ್ಟು ವಯಸ್ಸಾಯಿತು ನೀವಿದ್ದದ್ದೇ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ತಿರ್ಗಾಮುರ್ಗ ಅದನ್ನೇ ಹೇಳ್ತೀಯಲ್ಲಪ್ಪ ಬೆಂಗಳೂರು ದೊಡ್ಡೂರಲ್ವಾ ನಾನು ಇರೋದು ಅಲ್ಲಿ ನೀನು ಇರೋದು ಇಲ್ಲಿ ಹೆಂಗೆ ಗೊತ್ತಾಗತ್ತೆ ಅಂದರು ನಾನು ಬೇಜಾರು ಮಾಡ್ಕೋಬೇಡಿ ಶಂಕರಾಚಾರ್ಯ ಹೋಗಿ ಎಂಟುನೂರು ವರ್ಷ ಆಯಿತು ಅವ್ರ ಪರಿಚಯ ಇದೆ ನನಗೆ ಎಂದೇ ಪರಿಚಯ ಇದೆ ಅವ್ರು ಯಾಕೆ ಪರಿಚಯ ಇದೆ ಅಂದರೆ ಅವ್ರು ಯಾರನ್ನೂ ಬೈಲಿಕ್ಕೆ ಹೋಗಲಿಲ್ಲ ಅಂತ ಯಾರು ಯಾರನ್ನೂ ಬೈದು ದೊಡ್ಡವ್ರು ಆಗಿಲ್ಲ ಅನ್ನೋ ಕಲ್ಪನೆ ನಮ್ಗೆ ಬರಬೇಕು ನಮ್ಮ ಮತದ ಶ್ರೇಷ್ಠತೆಯನ್ನು ಹೇಳಿಕೊಳ್ಳುವಂಥ ಉತ್ಸಾಹದಲ್ಲಿ ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡ್ತೀವಿ ಅನ್ನೋ ಕಲ್ಪನೆ ಇದ್ದರೆ ಅದು ಧರ್ಮನೇ ಅಲ್ಲ ಅಂತ ಅದು ಉತ್ಸಾಹ ಭಾಳ ಇರುತ್ತೆ ಕೆಲವರಿಗೆ ಸ್ವಮತ ಪರಿ ಪ್ರಚಾರ ಮಾಡೋದಲ್ಲದೆ ಪರಮತ ಖಂಡನೆ ಅಂತ ಒಂದು ಮಾತು ಅದು ಯಾಕೆ ಖಂಡನೆ ಮಾಡಬೇಕು ಅದಕ್ಕೆ ನಾನು ಅವರು ಸ್ವಾಮಿ ಗುರುಗೂ ಶಿ ಅವರು ಆಚಾರ ಶಿಷ್ಠ ಮಾಡಿಕೊಂಡು ನನ್ಮ ಭಾಳ ಶಿಫ್ಟ್ ಮಾಡಿಕೊಂಡು ಧರ್ಮ ಲಂಡ ಇದ್ದೆ ನೀನು ಗೊತ್ತಿಲ್ಲ ನಿನಗೆ ಅಂತೆಲ್ಲ ಬೈದರು ನಾನು ಹೇಳಿದೆ ಇರ್ಬೋದೇನೋ ಸ್ವಾಮಿ ಆದರೆ ಒಂದು ಮಾತು ನನಗನ್ನಿಸಿದ್ದು ಈಗ ಅಂತಂದರೆ ಅಕಸ್ಮಾತ್ತಾಗಿ ಮಧ್ವಾಚಾರ್ಯರು ಶಂಕರಾಚಾರ್ಯರು ಒಂದೇ ಕಾಲದವ್ರು ಆಗಿದ್ದರೆ ಅವರು ಜಗಳಾಡ್ತಿರಲಿಲ್ಲ ಅಂತ ಕೆ ನಮ್ಮಲ್ಲಿ ಮಾತಿದೆ ಓನ್ಲಿ ದ ಟೇಲ್ಸ್ ವ್ಯಾಗ್ ಅಂತ ಹೆಡ್ಸ್ ಡೂ ನಾಟ್ ವ್ಯಾಗ್ ಅವರಿಬ್ಬರು ಒಂದೇ ಕಾಲದವ್ರು ಆಗಿದ್ರೆ ಜಗಳಾಡ್ತಿರಲಿಲ್ಲ ಆದರೆ ಅರ್ಥ ಆಗದೇ ಇದ್ದಾಗ ಹಿಂಬಾಲಕರು ಅಂತ ಅದಕ್ಕೆ ಅನ್ನೋದು ಅವರಿಗೆ ಯಾವಾಗಲೂ ಹಿಂದೆ ಇರೋರುವರು ಆದ್ದರಿಂದ ಅವ್ರು ಗಲಾಟೆ ಮಾಡಿದ್ರಿಂದ ಕೃಷ್ಣಮೂರ್ತಿಗಳ ಮೇಲೆ ಪಾಪ ಅನಿವಾರ್ಯವಾದಂಥ ಒಂದು ಅಪಯಶಸ್ಸು ಬಂತು ಅಂತ ಡಿ ಹೇಳ್ತಾರೆ ಆದರೆ ಎಷ್ಟು ಚೆನ್ನಾಗಿ ಜಸ್ಟಿಫೈ ಮಾಡ್ತಾರೆ ಕೃಷ್ಣಮೂರ್ತಿಯವರನ್ನು ಡಿ ವಿ ಜಿ ಅವರು ಅಂದರೆ ಕೃಷ್ಣಮೂರ್ತಿಗಳು ವಾಸ್ತವವಾಗಿ ಸಂಸ್ಕೃತ ವಿದ್ವಾಂಸರ ವಿಷಯದಲ್ಲಿಯೂ ಪ್ರಾಚೀನ ಶಾಸ್ತ್ರಗಳ ವಿಷಯದಲ್ಲಿ ಅಭಿಮಾನಿಗಳಾಗಿದ್ದಂಥವ್ರು ನೋಡಿ ಮತತ್ರೆಯ ವಿದ್ವಾನ್ ಮಂಡಳಿಗಳನ್ನು ಸೇರಿಸಿ ವಿದ್ವಾಂಸರನ್ನು ಗೌರವ ಮಾಡ್ತಾಯಿದ್ರು ಅವರು ಅತ್ಯಂತ ಸ್ನೇಹಿತರಾದವರು ಯಾರು ಎಚ್ ವಿ ನಂಜುಂಡಯ್ಯನವರು ವೆಂಕಟಕೃಷ್ಣಯ್ಯನವರು ಇವರೆಲ್ಲ ಮಾಧ್ವೈತರು ಅಂದರೆ ಅವ್ರ ಶಿಷ್ಯರನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅವರು ಮೊದಲು ಸ್ವಲ್ಪ ದಿವಸ ಹೆಸರು ಬಂತೆ ವಿನಃ ಆದರೆ ಅವರು ಹಾಗೆ ಮತದಲ್ಲಿ ಪಾಷಾಂಡಿತ್ವ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಕೊನೆಗೆ ಸ್ವಂತ ನಡತೆಯಲ್ಲಿ ಕೃಷ್ಣಮೂರ್ತಿಗಳು ನಿಗರ್ವಿಗಳು ವಿನಯಶೀಲರು ಧರ್ಮಶ್ರದ್ಧೆ ಪರಿಶುದ್ಧರು ಆಗಿದ್ದರು ಈ ಮಾತನ್ನು ಯಾಕೆ ಕೊನೆಗೆ ಹೇಳಿದೆ ಅಂದರೆ ನಾನು ಡಿ ಮನಸ್ಸು ಹಾಗೆ ಒಂದು ವ್ಯಕ್ತಿ ಜೀವನದಲ್ಲಿ ಎಷ್ಟೋ ಓರೆ ಕೋರೆ ಇರ್ತದೆ ತೊಂದರೆ ದೋಷ ಇರ್ತದೆ ಆದ ನೋಡುವನ ಮನಸ್ಸು ಸಂಪೂರ್ಣವಾಗಿದ್ದಲ್ಲಿ ಓರೆ ಕೋರೆ ಹೆಚ್ಚು ಕಾಣಿಸೋದಿಲ್ಲ ಚೆನ್ನಾಗಿರೋದೆ ಕಾಣಿಸುತ್ತೆ ಇದನ್ನ ಅಪ್ರಿಷಿಯೇಟಿವ್ ಎನ್ಕ್ವೈರಿ ಅಂತೀವಿ ನಾವು ಒಳ್ಳೆಯದನ್ನು ಕಾಣುವಂಥ ಮನಸ್ಸು ಇದೆಯಲ್ಲ ಡಿ ವಿ ಜಿ ತುಂಬ ಆಯಿತು ಎಲ್ಲೋ ತಪ್ಪಿದ್ರೆ ಅದಿರಲಿ ಬಿಡಿ ತೊಂದರೆ ಇಲ್ಲ ದೊಡ್ಡದಾದದ್ದು ಬೇಕಾದಷ್ಟು ಇದೆಯಲ್ಲ ಅಂತ ಹೇಳುವಂಥ ಮನಸ್ಸು ಇದನಂತರ ಬಂದಂಥ ದಿವಾನ್ರು ವಿ ಪಿ ಮಾಧವ್ ಮಾಧವರಾಯರು ಬಂದಾಗ ಒಂದು ಆಗಿತ್ತು ಮಾಧವರಾಯರು ಹೇಗೆ ಬಂದರು ಅಂತ ಮಾಧವರಾಯರು ಬರುವಾಗ ಕೃಷ್ಣಮೂರ್ತಿಗಳ ನಂತರ ಬಂದಂಥವ್ರು ಇವರು ಆದರೆ ಅವರು ಕೂಡ ಕೃಷ್ಣಮೂರ್ತಿ ಆಗೋದಕ್ಕಿಂತ ಮೊದಲು ತಾವು ದಿವಾನಗಿರಿಗೆ ಪ್ರಯತ್ನ ಮಾಡಿದಂಥವ್ರು ತುಂಬ ಪ್ರಯತ್ನ ಮಾಡಿದಂಥವ್ರು ಆವು ತಾವು ಬಗ್ಗೆ ಹೇಳ್ದೆ ಬಂತು ನೋಡಿ ರಂಗಾಚಾರ್ಯರು ಬಟ್ಟೆ ಚೆನ್ನಾಗಿ ಹಾಕೋತಿರ್ಲಿಲ್ಲ ಅಂದರೆ ನಾನೇನು ಮಾಧವರಾಯನೇ ಅಂದದ್ದು ಅಂದರೆ ಮಾಧವರಾಯರು ತಮ್ಮ ಬಟ್ಟೆ ಬಗ್ಗೆ ತಮ್ಮ ಆಕಾರದ ಬಗ್ಗೆ ತುಂಬ ಕಾಳಜಿ ಉಳ್ಳಂಥವ್ರು ಅದು ಹೊಂಬಣ್ಣ ಅವರು ಬರೀತಾರೆ ಎಷ್ಟು ಚಂದ್ರ ಇದೆ ಅಂದರೆ ವ್ಯಕ್ತಿ ಆಕಾರವು ಆತನಗಿರುವ ಸ್ವಭಾವ ಸಂಪತ್ತಿನೇ ಒಂದು ಮುಖ್ಯಾಂಶ ಮಾಧವರಾಯರು ವರ್ಣನೆಗಿದೆ ನೋಡಿ ಎತ್ತರವಾದ ಆಳು ಮೈ ಹೊಂಬಣ್ಣ ರೂಪವು ಗಂಭೀರವಾದದ್ದು ನೋಡುವರಲ್ಲಿ ಗೌರವ ಬುದ್ಧಿಯನ್ನು ಉತ್ಪಾದನೆ ಮಾಡಬಲ್ಲದ್ದಾಗಿತ್ತು ಇದರ ಜೊತೆಗೆ ಉಡುಪಿನ ಆಡಂಬರ ನಿಲುವಂಗಿ ಸರಿಗೆಯ ಉತ್ತರಿಯ ಮೊದಲಾದ ಪೋಷಾಕಿನ ಡೌಲು ಇರುತ್ತಿತ್ತು ಮಾಧವರಾಯರ ಮಾತೂ ಧ್ವನಿಯೂ ಹಾಗೆ ದರ್ಪವಂತನ ಮಾತು ದರ್ಪವಂತನ ಧ್ವನಿ ಆತ ಮಾತನಾಡಿದರೆ ಯಾರೋ ಅಸಾಧಾರಣ ಪುರುಷ ಮಹಾ ಪ್ರಭಾವಶಾಲಿ ಮಾತನಾಡುತ್ತೆ ಅನಿಸುತ್ತಿತ್ತು ಹೀಗೆ ವ್ಯಕ್ತಿ ಸಂಪತ್ತಿನಿಂದ ಬೆಳಗುತ್ತಿದ್ದುದು ಮಾಧವರಾಯರ ವ್ಯಕ್ತಿತ್ವ ಅಂತ ಬರೀತಾರೆ ಹಾಗೆ ಮಾಧವರಾಯರು ಇದ್ದವರು ಅವರು ಹೇಗೆ ಪ್ರಖ್ಯಾತರಾದರು ಅಂತ ಕೃಷ್ಣಮೂರ್ತಿಯವರಾಗಬೇಕಾದ್ರೆ ನಾನು ಚರ್ಚೆ ಮಾಡದಾಗ ಹೇಳಿದೆ ಕೃಷ್ಣಮೂರ್ತಿಗೆ ತೊಂದರೆ ಇತ್ತು ಎಲ್ಲಿ ಮಾಧವರ ಆಗಿಬಿಡ್ತಾರೋ ಅಂಥೇಳಿ ಲಾರ್ಡ್ ಕರ್ಜನ್ ಕಡೆಯವರು ಹೋದರು ಅಂತ ಇವರು ಹೇಗೆ ಪ್ರಖ್ಯಾತರಾದರು ಅಂತಂದರೆ ಮುಖ್ಯ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದವರು ವಿ ಪಿ ಮಾಧವರಾಯರು ಪೋಲೀಸ್ ಡಿಪಾರ್ಟ್ಮೆಂಟ್ ಸೇರಿ ಮೇಲೆ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ರಂತೆ ಪೋಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆದಾಗ ಆವಾಗ ಪ್ಲೇಗ್ ಬಂತಂತೆ ದೇಶದಲ್ಲಿ ಮೊದಲನೇ ಸಲ ಪ್ಲೇಗ್ ಬಂತು ಪ್ಲೇಗ್ ಬಂದಾಗ ಸರ್ಕಾರದವ್ರು ಏನು ಮಾಡಿ ಇನಾಕ್ಯುಲೇಷನ್ ಮಾಡಿಸ್ಬೇಕು ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂತ ಶುರು ಮಾಡಿದರು ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂದಾಗ ಸರ್ಕಾರ ಅನೌನ್ಸ್ ಮಾಡ್ತೀವಿ ಎಲ್ಲರೂ ಕಂಪಲ್ಸರಿ ಮಾಡಿಸ್ಕೊಳ್ಬೇಕು ಖಂಡಿತ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರು ಒಂದಿಷ್ಟು ಜನ ಮಾಡಿಸ್ಕೊಂಡ್ರು ತಮ್ಮ ಗಮನ ಇರಬೇಕು ಹಳೆ ಕಾಲದಲ್ಲಿ ವ್ಯಾಕ್ಸಿನೇಷನ್ ಸ್ವಲ್ಪ ಕಷ್ಟನೇ ಮಾಡಿದಷ್ಟು ತಪ್ಪ ಊದ್ಕೊಂಡ್ಬಿಡೋದು ಅದು ಮಾರ್ಕ್ ಬಿಡೋದು ಆಮೇಲೆ ಚುಚ್ಚಿದ್ಮೇಲೆ ಅದು ಪ್ರಯೋಗ ಆಗುತ್ತಾ ಇಲ್ಲೋ ಗೊತ್ತಿಲ್ಲದೆ ಇರುವಾಗ ಅವ್ರು ಸೆಗ್ರಿಗೇಟ್ ಬೇರೆ ಕಡೆ ಕೂಡಿಸ್ತಾ ಎಲ್ಲರ ಜೊತೆ ಸೇರಿಸೋಲ್ಲ ಅವ್ರನ್ನ ಅಕಸ್ಮಾತ್ ಉಲ್ಬಣ ಆಗಿಬಿಟ್ರೆ ಅವ್ರಿಗೆ ಅದು ಬೇರೆ ಕೂಡಿಸೋದಿತ್ತಂತೆ ಅದು ಮೈ ನೋವಾಗಿ ಕೈ ಊದ್ಕೊಂಡೆಲ್ಲ ಆಗ್ತಿತ್ತಲ್ಲ ಅದು ಜನ ಹೇಳಿದ್ರಂತೆ ಇದೇನೋ ಡೇಂಜರಸ್ ಇದೆ ಇದು ಇಂಜೆಕ್ಷನ್ನೇ ಬೇಡ ಪ್ಲೇಗಿನಕ್ಕಿಂತ ಕೆಟ್ಟದಿದು ಅಂತ ಪ್ರಚಾರ ಶುರು ಮಾಡಿದ್ರಂತೆ ಪ್ಲೇಗೇ ವಾಸಿ ಹೀಗಾಗಿ ಜನ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದೇ ಇದ್ದಾಗ ಸರ್ಕಾರ ಮಾಡಿಸ್ಕೊಳ್ಳಿಂದು ಒತ್ತಾಯ ಮಾಡೋದು ಇವರು ಬೇಡ ಅನ್ನೋದು ಬರೀತಾರೆ ಕೆಲವೊಂದು ಏರಿಯಾದಲ್ಲಿ ಗಂಜಾಮ್ ಮತ್ತು ಶ್ರೀರಂಗಪಟ್ಟಣಂ ಒಂದು ಕಡೆಗೆ ಪೈಲ್ವಾನ್ರನ್ನ ಜೆಟ್ಗಳನ್ನು ತಯಾರು ಮಾಡಿದ್ರಂತೆ ಜನ ಅದು ವಿರೋಧ ಮಾಡೋದಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಬೇಡ ಅಂತ ವಿರೋಧ ಮಾಡೋದಕ್ಕೆ ದೊಡ್ಡ ಗಲಾಟೆ ಆಯ್ತಂತೆ ದೊಡ್ಡ ಕಲಹ ಆಯಿತು ಆ ಕಲಹವನ್ನು ತುಂಬ ವಿಚಕ್ಷಣೆಯಿಂದ ಹತ್ತಿಕ್ಕಿದವರು ವಿ ಪಿ ಮಾಧವರಾಯರು ಅಂದರೆ ಹಿಡಿದು ಇಂಜೆಕ್ಷನ್ ಮಾಡಿಸಿ ಕಳಿಸಿದ್ರು ಎಲ್ಲರಿಗೂ ಅದಕ್ಕೆ ಪ್ರಖ್ಯಾತರಾದರುವರು ಅಂತ ಅದರಿಂದ ಹೆಸರು ಬಂತು ಮಹಾರಾಜರ ಗಮನ ಅವರ ಮೇಲೆ ಹೋಯಿತು ಅಂತ ಆದರೆ ಅವರು ಆಗ್ತಾರೆ ಅಂತ ವಿಶ್ವಾಸ ಇರಲಿಲ್ಲ ಪ್ರಯತ್ನ ಮಾಡಿದ್ರು ಕರ್ಜನ್ನ ಆಗೋ ಹೊತ್ತಿಗೆ ಕೃಷ್ಣಮೂರ್ತಿಗಳಿಗೆ ಹೋಗ್ತದೆ ಅಂತನೋ ಅದು ಆದಾಗ ಮಾಧವರಾಯರು ಯಾರೋ ಹೇಳಿದ್ರಂತೆ ನಿಮ್ಮ ಚಾನ್ಸ್ ಕಮ್ಮಿ ಆಯಿತು ಬೇರೆ ಕಡೆಯೆಲ್ಲಾದರೂ ನೋಡ್ಕೊಂಬಿಡಿ ಅಂದ್ರಂತೆ ಬೇರೆ ಕಡೆ ಹತ್ರ ಮಾಡ್ತಿರ್ಬೇಕಾದ್ರೆ ಅವರು ತಿರುವಾಂಕೂರಲ್ಲಿ ದಿವಾನ್ ಹುದ್ದೆ ಖಾಲಿ ಇತ್ತು ಅಲ್ಲಿಗೆ ಹೋದ್ರಂತೆ ಅವ್ರಿಗೇನು ಸಮಾಧಾನ ಅಂದರೆ ಕೃಷ್ಣಮೂರ್ತಿಯವರು ಮೈಸೂರಲ್ಲಿ ದಿವಾನ್ ಆಗೋದಕ್ಕಿಂತ ಮೊದಲು ನಾನು ತಿರುವಾಂಕೂರಲ್ಲಿ ದಿವಾನ್ ಆದ ಅಂತ ದಿವಾನರಾಗಿದ್ದರು ಅವರು ಆಮೇಲೆ ಕೃಷ್ಣಮೂರ್ತಿಗಳ ನಂತರ ವಾಪಸ್ ಇಲ್ಲಿ ಬಂದರು ಅವ್ರು ಬಂದಾಗ ಏನಾಯಿತು ಅಂತ ಅವ್ರು ಬಂದಾಗ ಹೇಗಿತ್ತು ಮೊನ್ನೆ ಹೇಳಿದೆ ನಿನ್ನೆ ಹೇಳಿದೆ ನಾನು ಮೈಸೂರು ಫಾರ್ ಮೈಸೂರಿಯನ್ಸ್ ಅಂತೊಂದು ಮೈಸೂರು ಫಾರ್ ಇಂಡಿಯನ್ಸ್ ಅಂತ ಅದೊಂದು ಅದು ಸ್ವಲ್ಪ ಜೋರಾಗಿ ಜಗಳ ಶುರು ಈಗ ಬಂದಂಥವ್ರು ಇವರು ಇವರು ಸ್ವಂತ ಸಂದರ್ಭ ಹೇಳ್ತಾರೆ ಎಷ್ಟು ದರ್ಪದಲ್ಲಿದ್ದರು ಜೋರಾಗಿದ್ದರು ಇವರು ಅಂತಂದರೆ ವಿತೃಕುರ್ಲಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದರು ಅನ್ನೋದನ್ನು ಡಿ ವಿ ಒಂದೆರಡು ಮೂರು ಭಾಳ ಒಳ್ಳೆಯ ಕೆಲಸವನ್ನು ದಿವಾನ್ ಮಾಧವರಾಯರು ಮಾಡಿದ್ದರು ತಿರುವಂಕೋಲ್ ಇದ್ದಾಗ ಅಂತ ಮೊಟ್ಟ ಮೊದಲನೇ ಕೆಲಸ ಅವರು ಗುರುತಿಸೋದಂದ್ರೆ ಆದಿಶಂಕರಾಚಾರ್ಯ ಜನ್ಮಸ್ಥಾನ ಉತ್ಸವವನ್ನು ಗುರುತಿಸಿದ್ದು ಅವರು ಮಾಡಿದ್ದು ಅವ್ನು ಅನಿಸ್ಕೊಳ್ಬೇಕಾದಂಥ ಕೆಲಸ ಆವಾಗ ಕಾಲಡಿ ಏನಿದೆಯಲ್ಲ ಕಾಲಡಿ ತುಂಬ ಕ್ರಿಶ್ಚಿಯನ್ಸ್ ಇದ್ದರಂತೆ ಅಲ್ಲಿ ಇದ್ದಾಗ ಜಾಗ ಗೊತ್ತೇ ಇರಲಿಲ್ಲ ಯಾರಿಗೂ ಆದರೆ ಮಾಧವರಾಯರು ಹುಡುಕಿ ಜಾಗ ಗೊತ್ತು ಮಾಡಿ ಯಾವ ಜಾಗದಲ್ಲಿ ಶಂಕರಾಚಾರ್ಯರು ಇದ್ದರು ಅನ್ನೋದನ್ನು ಕಂಡು ಹಿಡಿದು ಅಲ್ಲಿ ಒಂದು ದೇವಸ್ಥಾನ ಮಾಡಿದರು ಅವರ ತಂದೆ ಇದ್ದ ದೇವಸ್ಥಾನದಲ್ಲ ಮಾಡಿ ಅಲ್ಲಿ ಹಾಗೆಯೇ ಒಂದು ಶಾರದಾ ದೇವತಾಲಯವನ್ನು ಕೂಡ ಕಟ್ಸಿದರು ಕಟ್ಟಿಸಿ ಆ ಪೂರ್ಣಾ ನದಿ ದಂಡೆಯಲ್ಲಿ ಒಂದು ತಪಸ್ಸು ಮಾಡೋದಕ್ಕೆ ಅನುಕೂಲ ಆಗುವಂಥ ಜಾಗ ಮಾಡಿಸಿದ್ದು ಮಾಧವರಾಯರು ಅಂತ ಒಂದೊಳ್ಳೆ ಕೆಲಸ ಮಾಡಿದರು ಅಂತ ಆನಂತರ ಅಲ್ಲಿ ಕೂಡ ಇಲ್ಲಿ ಹೇಗೆ ಪ್ರಜಾಪ್ರತಿನಿಧಿ ಸಭೆ ಇತ್ತೋ ಹಾಗೆ ಅಲ್ಲಿಯೂ ಕಾರ್ಯಕ್ರಮ ಮಾಡಿದರು ಇದು ಒಳ್ಳೆ ಕೆಲಸಗಳನ್ನು ಅಲ್ಲಿ ಮಾಡಿದರು ಅಂತ ಮಾಡಿ ವಾಪಸ್ಸಿಲ್ಲಿ ಬಂದರಲ್ಲ ಬಂದ ತಕ್ಷಣ ಮೊದಲು ಏನು ಮಾಡಿದರು ಅವರು ಅಂದರೆ ಎರಡು ಕೆಲಸ ಮಾಡಿದರು ಅಂತ ಅದೊಂದು ದೊಡ್ಡ ತೊಂದರೆ ಆಯಿತು ಅವರಿಗೆ ಅಂತ ಬಂದ ಯಾರು ಹೇಳಿದರೋ ಗೊತ್ತಿಲ್ಲ ಅವರಿಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಒಂದು ಮಾಡಿದರು ಈ ಪ್ರಜಾಪ್ರತಿನಿಧಿ ಸಭೆ ಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನು ತೀರ್ಮಾನ ಆಗಬೇಕಾದ್ರೂ ಅಲ್ಲಿ ಆಗಬೇಕು ಅಂಥೇಳಿ ಅದರ ಮೂಲಕ ಎರಡು ಕೆಲಸಗಳನ್ನು ಮಾಧವರಾಯರು ಮಾಡಿಸಿದರು ಅದರಿಂದ ಜನಾಭಿಪ್ರಾಯ ಕಮ್ಮಿ ಆಯಿತು ಅವ್ರ ಬಗ್ಗೆ ಅಂತ ಹೇಳ್ತಾರೆ ಮೊದಲನೇದೇನಪ್ಪ ಅಂತಂದರೆ ಈ ವೃತ್ತಪತ್ರಿಕಾ ವಾಗ್ಬಂಧನ ಅಂತ ಅದಕ್ಕೆ ಹೇಳ್ತಾರೆ ಮೈಸೂರು ನ್ಯೂಸ್ ಪೇಪರ್ಸ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ ನೈನ್ಟೀನ್ ಅಂತ ಅಂದರೆ ವೃತ್ತಪತ್ರಿಕೆಯವರು ಏನು ಬೇಕಾದರೂ ಬರೆಯೋ ಹಾಗಿಲ್ಲ ಅವರು ಬರೆದದ್ದನ್ನು ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ಅದನ್ನು ತೆಗೆದುಹಾಕುವ ಅಧಿಕಾರ ಉಂಟು ಅಂತ ಅಂದರೆ ವೃತ್ತಪತ್ರಿಕೆಯ ಆ ಸ್ವಾತಂತ್ರ್ಯವನ್ನು ಕಸ್ಕೊಂಡಂಗಾಯಿತು ಇನ್ನೊಂದು ಕೆಲಸ ಅದು ಯಾರು ಹೇಳಿದರೂ ಗೊತ್ತಿಲ್ಲ ಜನೋಪಕಾರಿ ದೊಡ್ಡಣ್ಣ ಶೆಟ್ಟ್ರದ್ದು ಸಭಾಮಂದಿರ ಐತೆಲ್ಲ ಅದು ಪ್ರಾಕಾರದ ಗೋಡೆಯನ್ನು ಒಡಿಸಾಕ್ಬಿಟ್ರಂತೆ ರಾತ್ರಿ ಮೊದಲು ದೊಡ್ಡಣ್ಣ ಶೆಟ್ಟ್ರಿಗೆ ಭಾಳ ದೊಡ್ಡ ಹೆಸರು ದೊಡ್ಡವರು ಎಲ್ಲಪ್ಪ ಜನಕ್ಕೆ ಮೆಚ್ಚುಕೊಳ್ಳೋ ಅಂಥ ಕೆಲಸ ಬೇಕಾದಷ್ಟು ಜನ ಮಾಡಿದ್ರು ಆದರೆ ಅವ್ರ ಪ್ರಕಾರದ ಗೋಡೆಯನ್ನು ನೋಡಿದಾಗ ತುಂಬ ಕೋಲಾಹಲ ಆಗಿ ಜಗಳ ಶುರು ಆಗ್ಬಿಡ್ತು ಜನಕ್ಕೆ ಬೇಜಾರಾಯಿತು ಮಾಧವರಾಯರೇ ಮಾಡಿಸಿದ್ದು ಇದನ್ನು ಮಾತು ಬಂತು ತುಂಬ ಗಲಾಟೆ ಆಯಿತು ಯಾಕೆ ಮಾಡಿಸಿದ್ರು ಇದನ್ನು ಹಾಗೆ ಅಂತ ಯಾಕೆ ಮಾಡಿಸಿರ್ಬಹುದು ಅಂತ ಈ ಪತ್ರಿಕಾ ವಾಗ್ಬಂಧನ ಹಾಕಿದ ಮೇಲಂತೂ ಸಾಹಿತಿಗಳೆಲ್ಲ ಅದು ವಿರೋಧ ಶುರು ಮಾಡಿದರು ಪತ್ರಿಕೆಗಳ ಲೇಖನ ಬರೋಕ್ಕೆ ಶುರು ದೊಡ್ಡ ದೊಡ್ಡ ಲೇಖನ ಬರೋಕ್ಕೆ ಶುರು ಅದರಲ್ಲಿ ದೊಡ್ಡಣ್ಣ ಶೆಟ್ಟರ ವಕೀಲರಾಗಿದ್ದಂಥ ಡಿ ವೆಂಕಟರಾಮಯ್ಯನವರು ಭಾಳ ಮುಖ್ಯರು ಡಿ ವೆಂಕಟರಾಮಯ್ಯನವರ ಜೊತೆಗೆ ನಾವೆಲ್ಲ ಕೇಳಿದಂಥ ಭಾಳ ದೊಡ್ಡದಂಥ ವೆಂಕಟಕೃಷ್ಣಯ್ಯನವರು ಅವ್ರ ಜೊತೆಗಿದ್ದರು ಅವರಿಬ್ಬರು ದಿನ ಲೇಖನ ಬರೆಯೋಕ್ಕೆ ಶುರು ಮಾಡಿದರು ಪತ್ರಿಕೆ ಮೇಲೆ ಈ ಸ್ವಾತಂತ್ರ್ಯ ಕಿತ್ಕೊಂಡಂಗೆ ಆಯಿತು ಅಂಥದ್ದೊಂದು ಯಾಕಿದಾಯಿತು ಅನ್ನೋದನ್ನು ಡಿ ವಿ ಜಿ ಸೂಕ್ಷ್ಮವಾಗಿ ಪರಿಚಯ ಮಾಡ್ತಾರೆ ಯಾಕಾಗಿರ್ಬೋದು ಅಂದರೆ ಈ ಪತ್ರಿಕಾ ವಾಗ್ಬಂಧನ ಹಾಕಿದ ತಕ್ಷಣ ಪತ್ರ ಬರೆಯೋಕ್ಕೆ ಶುರು ಮಾಡಿದ್ರಲ್ಲ ಬೇರೆ ಬೇರೆ ಜನ ಪತ್ರಿಕೆಗ ಲೇಖನ ಬರೆಯೋಕೆ ಶುರು ಮಾಡಿದರು ಅದರ ಮುಖ್ಯವಾಗಿದ್ದವರು ಈ ವೆಂಕಟಕೃಷ್ಣಯ್ಯನವರು ಹಾಗೂ ವೆಂಕಟರಾಮಯ್ಯನವರು ವೆಂಕಟರಾಮಯ್ಯನವರು ಬರೆದ ಮೇಲೆ ಥ್ಯಾಂಕ್ ಯು ಇಷ್ಟೆಲ್ಲ ಆರ್ಟಿಕಲ್ ಬರೆಯೋಕ್ಕೆ ಶುರು ಮಾಡಿದ ಜನಕ್ಕೆ ಇನ್ನೊಂದಿದೆ ನೋಡಿ ಗಮನಿಸಬೇಕು ಒಂದೇ ವಿಷಯ ಪೇಪರಲ್ಲಿ ದಿನ ಬರೋಕ್ಕೆ ಶುರು ಆದರೆ ಕುತೂಹಲ ಕೆರಳಿಸ್ಬಿಡತ್ತೆ ಜನಕ್ಕೆ ಒಂಥರ ಸೀರಿಯಲ್ ಆದಂಗೆ ಆಗ್ಬಿಡುತ್ತೆ ತಾವು ನೋಡಿರಬೇಕು ಯಾವುದೋ ಒಂದು ಸಣ್ಣ ವಿಷಯನ ವೃತ್ತಪತ್ರಿಕೆ ದೊಡ್ಡದಾಗಿ ಹೆಡ್ಲೈನ ಕೊಟ್ಬಿಟ್ರೆ ಏನೂ ಅನಾಹುತ ಆಯಿತು ಅನಿಸ್ಬಿಡುತ್ತೆ ನಾನೊಂದು ಸಲ ಹೇಳ್ತಾ ಇದ್ದೆ ಭಾರಿ ಮಳೆ ಮಳೆಯಿಂದಾಗಿ ಭಾರೀ ತೊಂದರೆ ಆಯಿತು ಜಯನಗರದಲ್ಲಿ ಅಂತ ಬರುತ್ತೆ ನಮ್ಗೆ ರಾಜನಗರದಲ್ಲಿ ಮಳೆ ಆದದ್ದೇ ಗೊತ್ತಿಲ್ಲ ಆದರೆ ಪೇಪರ್ ಹೆಡ್ಲೈನ್ ಬಂದರೆ ಊರಿಂದ ಫೋನ್ ಮಾಡ್ತಾರೆ ಏನೂ ಭಾರಿ ಮಳೆ ಆಯಿತು ಅಂತ ಬೆಂಗಳೂರಲ್ಲಿ ನಿಮಗೇನು ತೊಂದರೆ ಆಗಿಲ್ಲ ತಾನೇ ಆದದ್ದೇ ಗೊತ್ತಿಲ್ಲ ನಮಗೆ ಇಲ್ಲಿ ವೃತ್ತಪತ್ರಿಕೆಗೆ ಆ ಶಕ್ತಿ ಇದೆ ಹಾಗೆ ದಿನ ಲೇಖನ ಬರೋಕ್ಕೆ ಶುರು ಆಯಿತು ಇವರ ವಿರುದ್ಧ ಮಾಧವ್ರು ಆ ರೀ ಕೋಪ ಬಂತು ವೆಂಕಟರಾಮಯ್ಯನವರು ಯಾರು ವಕೀಲರು ದೊಡ್ಡಣ್ಣ ಶೆಟ್ಟರ್ ವಕೀಲರು ಆದ್ದರಿಂದ ಆಗಲಿ ಎಂತ ಮಾಡಿಸಿರ್ಬಹುದು ಅಂತ ಆ ಪ್ರಾಕಾರದ ಗೋಡೆ ಒಡೆದು ಅಂತ ಈ ಹೊತ್ತಿಗೆ ಈ ಚಳವಳಿ ಶುರು ಎಲ್ಲಿ ಹೋಯಿತು ಅಂದರೆ ಮಹಾರಾಜರ ತನಕ ತಕರಾರು ಹೋಯ್ತಂತೆ ನೋಡಿ ದೊಡ್ಡಣ್ಣ ಶೆಟ್ಟರ್ದ ಪ್ರಾಕಾರದ ಗೋಡೆ ಒಡೆದು ಹಾಕಿದ್ರು ಸರಿ ಅಂತ ಅವ್ರು ಹೇಳ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಮಹಾರಾಜರು ಗುಪ್ತವಾಗಿ ಯಾರಿಗೂ ಗೊತ್ತಿಲ್ಲದಂತೆ ಕಾರ್ನಲ್ಲಿ ಬಂದು ಗೋಡೆ ಒಡೆದದನ್ನು ನೋಡ್ಕೊಂಡು ನೋಡ್ಕೊಂಡು ಹೋಗಿ ಏನು ಮಾಡಿದರು ಅಂತ ಭಾಳ ಚೆನ್ನಾಗಿರೋ ಮಾತು ಅವ್ರ ಮಾತಾ ಕೇಳಬೇಕೆಂದ ನಾನು ಈ ಎಲ್ಲ ಚಳವಳಿಗಳ ಫಲಿತಾಂಶವು ಮಾಧವರಾಯರಿಗೆ ಅವರ ಕಾಲಾವಧಿ ಮುಗಿದೊಡನೆ ತಾಂಬೂಲ ಕೊಡುವಂಥಾದದ್ದು ರಿನ್ಯೂಯಲ್ ಆಫ್ ಕಾಂಟ್ರಾಕ್ಟ್ ಇಲ್ಲ ಅವರು ಮುಗಿದ ತಕ್ಷಣ ತಾಂಬೂಲ ಕೊಡಿಸ್ಬಿಟ್ರು ಅಂತ ಅದು ಕೇಳ್ತಾರೆ ಈ ಸಂಗತಿ ನಡೆದದ್ದು ಆ ಸರ್ಕಾರದ ಕಾಲದಲ್ಲಿ ಆಗಿನ ಮಂತ್ರಿಗಳ ಪದವಿ ನಿರ್ಭಯವಾದದ್ದಾಗಿರಲಿಲ್ಲ ಎಂಬುದು ಈ ಪ್ರಕರಣದಿಂದ ಸ್ಪಷ್ಟವಾಗುತ್ತದೆ ಎವ್ರಿ ಮಿನಿಸ್ಟರ್ ವಾಸ್ ಅಕೌಂಟೆಬಲ್ ಫಾರ್ ವಾಟ್ ಈ ಡಿಡ್ ಅನ್ನೋದು ಬಹಳ ಮುಖ್ಯ ಆಗ್ತದೆ ಅಂತ ಹೀಗೆ ಅವ್ರು ಹೇಳ್ತಾರೆ ಯಾವ ಮಟ್ಟಕ್ಕೆ ಹೋದರು ಮಾಧವರಾಯರು ಅಂದರೆ ರಾಜಕೀಯದಲ್ಲಿ ಮಾಧವರಾಯರು ಪ್ರಥಮ ಶ್ರೇಣಿಗೆ ಹತ್ತಲಾರದೆ ಹೋದರೂ ಮೈಸೂರಿನ ಜನಸಾಮಾನ್ಯರಲ್ಲಿ ಉದಾರಿಗಳೆಂದು ಜನಹಿತಕರ್ತರಂದು ಮನ್ನಣೆ ಪಡೆದಿದ್ದರು ನೋಡಿ ಅದು ಬ್ಯಾಲೆನ್ಸಿಂಗ್ ಆಗಿದೆ ಅವರು ಗ್ರೇಡ್ ಒನ್ ಆಗಲಿಕ್ಕಿಲ್ಲ ಆದರೆ ಒಳ್ಳೆಯವರು ಅಂತ ಹೆಸರನ್ನು ಪಡೆದಿದ್ದರು ಅಂತ ಹೇಳ್ತಾರೆ ಆಹತ್ತಿ ಒಂದು ಘಟನೆ ಆದದು ಅವ್ರ ಔದಾರ್ಯ ಹೇಗಿತ್ತು ನೋಡೋಕೆ ದರ್ಪ ಕಾಣಿಸಿದ್ರು ಕೂಡ ತುಂಬ ಔದಾರ್ಯ ನಡ್ಕೋತಾ ಇದ್ದರು ಅಂತ ಬರೀತಾರೆ ಒಂದು ಸಲ ಬೆಂಗಳೂರಲ್ಲಿ ವಿದ್ವಾನ್ ಬ್ರಹ್ಮಶ್ರೀ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳವರು ಒಂದು ಸಲ ಅವ್ರ ಮನೆಗೆ ಹೋದ್ರಂತೆ ಮಾಧವರವ್ರ ಮನೆಗೆ ಹೋಗ್ಬಿಟ್ಟು ಆ ಸಂಸ್ಕೃತ ಪಂಡಿತರು ಸೆಂಟ್ರಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಂಥವರು ಅಲಂಕಾರ ವ್ಯಾಕರಣ ಶಾಸ್ತ್ರಗಳಲ್ಲಿ ಉದ್ದಮ ಪಂಡಿತರಾದಿದ್ದಂಥವರು ಎಲ್ಲ ಅನುಕರಣೀಯರಾದಂಥ ಶಾಸ್ತ್ರಿಗಳವರು ಒಂದುಸಲ ಮಾಧವರ್ಯಾರ ಮನೆಗೆ ಹೋಗಿ ಯಾಚನೆ ಮಾಡೋಕ್ಕೆ ಹೋದ್ರಂತೆ ಅವ್ರು ಕೂಡಿಸ್ಕೊಂಡು ಏನು ಬೇಕು ಅಂತ ಕೇಳಿದ್ರಂತು ತೆಲುಗಿನಲ್ಲಿ ಮಾತನಾಡೀತು ಅಂತ ಬರೀತಾರೆ ಡಿ ಆದರೆ ಬರೆದಿದ್ದು ಕನ್ನಡದಲ್ಲೇ ಬರೆದಿದ್ದಾರೆ ಶಾಸ್ತ್ರಗಳು ಏನು ಕೇಳ್ಕೊಂಡ್ರು ಅಂದರೆ ಸ್ವಾಮಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಭಾರ್ಯವಿಯೋಗವಾಗಿ ಬಹು ವರ್ಷವಾಯಿತು ಮಕ್ಕಳಾದರೂ ಇನ್ನೂ ಸಂಪಾದನೆ ಮಾಡುವ ಸ್ಥಿತಿಗೆ ಬಂದಿಲ್ಲ ಇದರ ಜೊತೆಗೆ ಸಾಲದ ಹೊರೆಯನ್ನು ಹೊತ್ತುಕೊಂಡಿದ್ದೇನೆ ಸ್ವಂತ ಮನೆ ಮಾಡಿಕೊಳ್ಳಬೇಕು ಯೋಚನೆ ಬಂದು ನನ್ನ ಪ್ರಾರಬ್ಧ ಕರ್ಮದ ಋಣಬಾಧೆಗೆ ಸಿಕ್ಕು ಇದು ನನಗಿರುವ ಕಷ್ಟ ಇಬ್ಬರು ಮಕ್ಕಳಲ್ಲಿ ದೊಡ್ಡವನು ಪೂನಾದಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆಂದು ಹೋಗಿ ಎಲ್ ಸಿಇ ಪರೀಕ್ಷೆ ಪಾಸ್ ಮಾಡಿ ಬೆಂದಿದ್ದಾನೆ ಅದು ನನ್ನ ಋಣಕ್ಕೆ ಕೊಂಚ ಕಾರಣ ಇಷ್ಟು ಹೇಳಿಕೊಂಡ್ರು ಆಗ ಮಾಧವರಾಯರು ಕೇಳಿದ್ರಂತೆ ಏನು ಮಾಡಿದರೆ ನಿಮಗೆ ಅನುಕೂಲವಾದೀತು ಏನು ಮಾಡಿದರೆ ಅನುಕೂಲ ಅಂತ ಕೇಳಿದ್ರಂತೆ ಶಾಸ್ತ್ರಿಗಳು ಹೇಳಿದ್ದೆ ಹಾಗೆ ಕೆಲಸವಿಲ್ಲದ ದೊಡ್ಡ ಹುಡುಗನಿಗೆ ಒಂದು ಸಂಬಳ ಕೆಲಸ ಮಾಡಿಕೊಟ್ಟರು ಸರಿ ಅಥವಾ ಎರಡನೇದವನು ಇನ್ನೂ ಏನೂ ಓದಬೇಕಂತೆ ಅವನಿಗೆ ಕಾಲಕ್ಷೇಪ ಅಂದರೆ ಸ್ಕಾಲರ್ಶಿಪ್ ಕೊಡಿಸಿದ್ರು ಸರಿ ಅಂತ ಕೇಳ್ಕೊಂಡ್ರಂತೆ ಮಾಧವರಾಯರು ಹೇಳಿದ್ರು ಮಾತೆಷ್ಟು ಚೆನ್ನಾಗಿದೆ ನೋಡಿ ಮಾಧವರಾಯರು ಹೇಳಿದ್ರಂತ ಅಯ್ಯೋ ಶಾಸ್ತ್ರಿಗಳೇ ನಿಮಗೆ ಯಾಚನೆ ಮಾಡೋದಕ್ಕೂ ಬರೋದಿಲ್ಲಲ್ಲ ಹೀಗೇನೆ ಕೇಳೋದು ಅದೂ ಆಗಲಿ ಇದೂ ಆಗಲಿ ಎರಡೂ ಮಾಡಿಸೋಣ ಹೋಗಿ ಅಂದ್ರಂತೆ ಅಂದರೆ ಇದು ಗುಣಗ್ರಹಿತನ ಅಂತ ಹೇಳ್ತೇನೆ ಮಾಧವರಾಯರು ಬರೀ ತಪ್ಪನ್ನು ಮಾತ್ರ ಹುಡುಕ್ಲಿಕ್ಕೆ ಹೋಗಲಿಲ್ಲ ಒಂದು ಒಳ್ಳೇದು ಮಾಡಿದ್ದೇನೆ ಹುಡುಕಿದ್ರು ಈ ಸಂದರ್ಭದಲ್ಲಿ ಒಂದು ಅದ್ಭುತ ಘಟನೆ ಆಗುತ್ತೆ ಡಿ ವಿ ಜಿ ಬರೀತಾರೆ ನನ್ನ ಜೀವನವನ್ನು ಪರಿವರ್ತಿಸುವಂಥ ಕೆಲಸ ಆ ಟೈಮಿಗೆ ಆಯಿತು ಅಂತ ಮಾಧವರಾಯರ ಕಾಲದಲ್ಲಿ ಆದಂಥದ್ದು ನನ್ನ ಜೀವನ ಪರಿಷ್ಕರಣೆ ಆಗೋಕ್ಕೆ ಅವಕಾಶ ಆಯಿತು ಅಂತ ಏನಾಯ್ತಪ್ಪ ಅಂದರೆ ಸುಮಾರು ಸಾವಿರದ ಒಂಬೈನೂರ ಎರಡು ಪ್ರಕಟಣೆಗಳು ಮಾಧವರಾಯರಿಗೆ ಪ್ರತಿಕೂಲವಾಗಿ ಹೊರಬಂದು ಅಂತೆ ಎರಡು ಪೇಪರ್ ಪ್ರಕಟಣೆಗಳು ಬಂದ್ಬಿಡ್ತು ಹೊರಗಡೆ ಏನಪ್ಪ ಅಂದರೆ ಅವು ಒಂದು ಬಹಿರಂಗ ಪತ್ರ ಏನು ಓಪನ್ ಲೆಟರ್ ಟು ಮಾಧವರಾವ್ ಅಂತ ಒಂದು ಪತ್ರ ಇನ್ನೊಂದು ಅದು ಅದು ಇಂಗ್ಲೀಷ್ನಲ್ಲಿ ಆದರೆ ಕೆಳಗೆ ಬರೆದವರು ಯಾರು ಆ ಲೇಖನ ಬರೆದವರು ಯಾರು ಅಂತ ಇಲ್ಲ ಅದೊಂದು ಅನಾಮಧೇಯ ಪತ್ರ ಅದು ಕೆಳಗೆ ಬರೆದವ್ರು ಯಾರು ಹೊಸೂರು ಮರಿ ಅಂತ ಬರೆದಿತ್ತಂತೆ ಲೇಖನ ಬರೆದದ್ದು ಓಪನ್ ಲೆಟರ್ ಟು ಮಾಧವರಾವ್ ಅಂತ ಬರೆದವ್ರು ಯಾರು ಲೇಖಕರ್ಯಾರು ಹೊಸೂರು ಮರಿ ಅದರ ದೊಡ್ಡ ವಿಷಯವೇನೂ ಇರಲಿಲ್ಲ ಯಾವುದೋ ಜುಜುಬಿ ಪ್ರಸ್ತಾಪಗಳಿದ್ದವು ಆದರೆ ಅದನ್ನು ಪ್ರೌಢಶೈಲಿಯಲ್ಲಿ ಬರೆಯಬೇಕೆಂಬ ಉದ್ದೇಶ ಲೇಖಕನಿಗೆ ಇದ್ದಂತೆ ತೋರುತ್ತದೆ ಕೆಲವೊಂದು ಸಲ ಬರಿತೀವಿ ಸಣ್ಣ ವಿಷಯನ ದೊಡ್ಡದಾಗಿ ಬರೆಯೋಕ್ಕೆ ಹೋಗ್ತಾನೆ ಹಾಗೆ ಅನ್ನಿಸ್ತಿತ್ತು ಅಂತ ಟಿ ವಿಜಿ ಬರೀತಾರೆ ಇನ್ನೊಂದು ಸ ಕನ್ನಡದಲ್ಲಿ ಸಣ್ಣ ಕಥೆ ಮೊದಲೇ ಪ್ರಕಟಣೆ ಇದು ಓಪನ್ ಲೆಟರ್ ಟು ಮಾಧವರಾವ್ ಎರಡನೇದು ಸಣ್ಣ ಕಥೆ ಇದರ ಹೆಸರು ಪಿಶಾಚರೋದನ ಇದು ಬಹಳ ಇಂಪಾರ್ಟೆಂಟ್ ಘಟನೆ ನನಗನ್ಸಿಗೆ ಭಾಳ ಒಳ್ಳೆಯ ಘಟನೆ ಇದು ಪಿಶಾಚರೋದನ ಇದರ ಉದ್ದೇಶ ಯಾರೋ ಹುದ್ದೆದಾರರ ವಿನೋದ ವಿಲಾಸಗಳನ್ನು ವರ್ಣಿಸುವ ನೆಮದಲ್ಲಿ ಕೆಲ ಮಂದಿ ದೋಷಗಳನ್ನು ಎತ್ತಿ ಹಾಕುವುದಾಗಿತ್ತು ಅಧಿಕಾರದಲ್ಲಿದ್ದರಲ್ಲ ಓಶಾ ಮಾಧೂರಾರದು ಬರಬಹುದಾಗಿತ್ತೆ ಅನ್ನೋ ಅದರೊಳಗೆ ಯಾರ್ಯಾರು ಅಧಿಕಾರದಲ್ಲಿದ್ದರೂ ಅವರ ದೋಷಗಳನ್ನು ಎತ್ತಿ ತೋರಿಸುವಂಥದ್ದು ಅವರ ವಿಳಾಸಗಳನ್ನು ತೋರಿಸುವಂಥ ಒಂದು ಕತೆ ಅದನ್ನು ಮಾಡಿ ಬರೆದಿದ್ದು ಈ ಎರಡೂ ಪ್ರಕಟಣೆಗಳು ತಮಾಷೆ ಆದದ್ದು ಮದ್ರಾಸಿನಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಹತ್ತು ಹತ್ತು ಪ್ರತಿ ಹಂಚಲಾಗಿತ್ತು ಯಾವುದೋ ಒಂದು ನ್ಯೂಸ್ ಪೇಪರ್ಲ್ಲಿ ಒಂದು ದಿವಸ ಬಂದು ಹೋದರೆ ಚಿಂತೆ ಇಲ್ಲ ಕಾಂಗ್ರೆಸ್ ಅಧಿವೇಶನದ ಹತ್ತು ಹತ್ತು ಸಾವಿರ ಕಾಪಿ ಪ್ರತಿಯೊಂದರದು ಕೊಡ್ತಾ ಹಚ್ಚಿಬಿಟ್ಟಿತೈತೆ ಇದನ್ನು ಪ್ರಕಟಿಸಿದ ಸಂಸ್ಥೆ ಮದ್ರಾಸಿನ ಯುನೈಟೆಡ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಸ್ಟೇಟ್ಸ್ ಎಂಬ ಇಂಗ್ಲೀಷ್ ವಾರಪತ್ರಿಕೆ ಈಗ ಬರುತ್ತದೆ ನನಗೆ ಸಂಕೋಚವನ್ನು ಉಂಟು ಮಾಡುವ ಸಂಗತಿ ಏನಪ್ಪ ಈ ಪ್ರಕಟಣೆಗಳಲ್ಲಿ ಲೇಖಕರು ಯಾರು ಡಿ ವಿಜಿ ಪ್ರಶ್ನೆ ಕೇಳ್ತಾರೆ ಪ್ರಕಟಣೆ ಆದದ್ದು ನಿಜ ಲೇಖಕರು ಯಾರು ಆಗ ಡಿ ವಯಸ್ಸು ಎಷ್ಟು ಅಂದರೆ ನಾನು ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನವನು ಡಿ ವಿಜಿಗೆ ವರ್ಷ ವಯಸ್ಸು ಒಂದು ದಿನ ಮಧ್ಯಾಹ್ನ ಇದನ್ನು ಗಮನಕ್ಕೆ ಭಾಳ ಚೆನ್ನಾಗಿರುವಂಥದ್ದು ಅವರೇ ಬರೆದಂಥದ್ದು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಕಣ್ಣಿ ಕಟ್ಟಿಬಿಡುತ್ತೆ ಅದು ಒಂದು ದಿನ ಮಧ್ಯಾಹ್ನ ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದ ಸಂಪಾದಕರಾಗಿದ್ದ ಎಂ ಶ್ರೀನಿವಾಸ ಅಣ್ಣಂದಿರು ಎಂ ಗೋಪಾಲ್ ಚಾಮರಾಜಪೇಟೆಯ ಮೊದಲನೇ ರಸ್ತೆಯಿಂದ ಹೊಸ ತರುಗುಪೇಟೆಗೆ ಹೋಗುವ ಕಡೆಗೆ ಕಂಡರು ನೋಡಿಬಿಟ್ಟು ಕೊಂಚ ದೂರ ಮುಂದೆ ಹೋಗಿ ಇಲ್ಲಿ ಬಾ ಎಂದು ಕರೆದರು ಗೋಪಾಲಯ್ಯಂಗಾರರು ಅವರು ಹೇಗಿದ್ದರು ಅಂತ ಗೋಪಾಲಯ್ಯಂಗಾರರು ಆಕಾರದಲ್ಲಿ ಎತ್ತರ ದಪ್ಪನಾದ ಕನ್ನಡಕವನ್ನು ಧರಿಸಿದರು ಅವರು ಮೇಲು ಸಾಲಿನ ಹಲ್ಲು ಕೊಂಚ ಉಬ್ಬು ಕೈಯಲ್ಲಿ ಬಲವಾದ ಎತ್ತರವಾದ ದೊಣ್ಣೆ ಇತ್ತು ಕಲ್ಪನೆ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿರುತ್ತೆ ದೊಣ್ಣೆ ಇತ್ತು ಅವರು ಪತ್ರಿಕಾವೃತ್ತಿಯಲ್ಲಿ ಹೆಸರು ಗಳಿಸಿದ್ದವರು ಪಳಗಿದ ಲೇಖನಿಯವರದ್ದು ನಡೆನುಡಿಗಳಲ್ಲಿ ನೇಮಿಷ್ಠರು ಅವರ ತಮ್ಮಂದಿರು ಶ್ರೀನಿವಾಸ ಅವರಂತೆಯೇ ನೇಮಿಷ್ಠರಾಗಿದ್ದರು ಅವರು ಯಾವಾಗಲೂ ಸೌಮ್ಯದಿಂದ ಪ್ರಸನ್ನ ಚಿತ್ತರಾಗಿರುತ್ತಿದ್ದರು ಗೋಪಾಲಯ್ಯಂಗಾರರು ಕಟುವಾದಿಗಳು ಖಂಡಿತವಾದಿಗಳೆಂದು ನನಗಿದ್ದ ಪ್ರತೀತಿ ನಾನು ಅವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದೆ ಇದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನು ಮುಂದೆ ಏನಾಯಿತು ಅವರು ನನ್ನನ್ನು ಕರೆದೊಡನೆ ಕೊಂಚ ದಿಗಿಲು ಬಿದ್ದು ಅವ್ರ ಹಿಂದೆ ನಡೆದೆ ಅವರು ಹೊಸ ತರಗುಪೇಟೆಯಲ್ಲಿ ಅಗರಂ ರಾಮರೆಡ್ಡಿ ಬಿಲ್ಡಿಂಗ್ಸ್ ಎಂದು ಕರೆಯುತ್ತಿದ್ದ ದೊಡ್ಡ ಕಟ್ಟಡದ ಪಶ್ಚಿಮ ಕಡೆಯ ಬಾಗಿಲಿಂದ ಒಳಹೊಕ್ಕರು ಮಾತಿಲ್ಲ ಕಥೆಯಿಲ್ಲ ಬಾಂದರು ಹೊರಟುಬಿಟ್ರು ಅವ್ರ ಹಿಂದೆ ಇವ್ರು ಹೊರಟರು ಆ ಕಾಲದಲ್ಲಿ ಮೈಸೂರು ಸ್ಟ್ಯಾಂಡರ್ಡ್ ಅಚ್ಚಿನ ಕಾರ್ಖಾನೆ ಕಟ್ಟಡದಲ್ಲಿತ್ತು ಸ್ಟ್ಯಾಂಡರ್ಡ್ ಪತ್ರಿಕೆಯು ನಡೆಗನಡಿ ಪತ್ರಿಕೆಯು ನಿಂತು ಹೋಗಿ ಸುಮಾರು ಒಂದು ವರ್ಷವಾಗಿತ್ತು ಅಚ್ಚಿನ ಕಾರ್ಖಾನೆ ಮಾತ್ರ ಕಟ್ಟಡದಲ್ಲಿ ಅಡಿಯುತ್ತಿತ್ತು ಗೋಪಾಲಯ್ಯಂಗಾರರು ಅಲ್ಲಿಗೆ ಹೋದ ಹೊತ್ತಿನಲ್ಲಿ ಕಟ್ಟಡದ ಒಳಗಡೆ ಯಾರೂ ಇದ್ದಂತೆ ಕಾಣಲಿಲ್ಲ ಒಂದು ಸಸ್ಪೆನ್ಸ್ ಸ್ಟೋರಿ ಬರೆದಂಗೆ ಬರೀತಾರೆ ಕರ್ಕೊಂಡು ಹೋದರೂ ಹಿಂದೆ ಮುಂದೆ ಯಾರಿಲ್ಲ ಕಟ್ಟಡದಲ್ಲಿ ಬಹುಶಃ ಒಂದು ಕಾರಣದಿಂದಲೋ ಏನೋ ಕೆಲಸಗಾರರೊಬ್ಬರೂ ಇರಲಿಲ್ಲ ನಾನು ಕಟ್ಟಡದ ಒಳಹೊಕ್ಕ ಮೇಲೆ ಗೋಪಾಲಯ್ಯಂಗಾರರು ಹೊರಕದವನ್ನು ಮುಚ್ಚಿ ಮಹಡಿಯ ಮೇಲಕ್ಕೆ ಹತ್ತಿ ಹೋಗುತ್ತಾ ಇಲ್ಲಿ ಬಾ ಎಂದರು ನಾನು ಹೆದರಿ ಹೆದರಿ ಅವರನ್ನು ಹಿಂಬಾಲಿಸಿ ಹೋದೆ ನಾನು ಅಲ್ಲಿ ಕಾಲಿಟ್ಟು ಕೂಡಲೇ ಗೋಪಾಲಯ್ಯಂಗಾರು ನನ್ನ ಕಡೆಗೆ ತಿರುದು ತಿರುಗಿ ಹೇಳಿದರು ನೀನು ಮಾಡಿರೋದು ಮಹಾ ಅಪರಾಧ ಈ ಇಪ್ಪತ್ತು ವರ್ಷ ಹುಡುಗನ ಕರ್ಕೊಂಡು ಹೋಗಿ ಅಟ್ಟದ ಮೇಲೆ ಅದೂ ದೂರ ಇಲ್ಲಿ ಬಾಗಿಲೆಲ್ಲ ಹಾಕ್ಕೊಂಡ ಮೇಲೆ ನೀನು ಮಾಡಿರೋದು ಮಹಾ ಅಪರಾಧ ಓಪನ್ ಲೆಟರ್ ಟು ವಿ ಪಿ ಮಾಧವರಾವ್ ಪಿಶಾಚಿರೋಧನ ಲೇಖನ ನಿನ್ನವು ಎರಡು ನಿನ್ನ ತಾನೇ ನೀನು ಇಂಥ ಕ್ಷುದ್ರ ಲೇಖನಕ್ಕಾಗಿ ಲೇಖನೆಯನ್ನು ಉಪಯೋಗಿಸುವುದು ಅಕಾರ್್ಯ ಅದರಲ್ಲಿ ಎರಡು ತಪ್ಪುಗಳು ಸೇರಿಕೊಂಡಿವೆ ನೋಡಿ ಅವ್ರ ಅನಲೈಸ್ ಮಾಡೋದಕ್ಕೂ ತಪ್ಪು ಅಂತ ಅಷ್ಟೇ ಎರಡು ತಪ್ಪು ಮೊದಲನೇದ್ದು ಅದರ ವಿಷಯ ಕ್ಷುದ್ರವಾದದ್ದು ಎಂಬುದು ಒಂದು ಕ್ಷುದ್ರ ವಿಷಯಕ್ಕೆ ಬರಿಬಾರದು ಲೇಖನಿ ಬರಿಬಾರದು ದೊಡ್ಡ ಆರ್ಟಿಕಲ್ ಬರೆಯೋ ಕಾರಣ ಇಲ್ಲ ಒಂದು ಎರಡನೇದ್ದು ಅದು ಬೇನಾಮಿಯಾಗಿದೆ ಎಂಬುದು ಹೆಸರಿಲ್ಲ ಕೆಳಗಡೆ ಅದಕ್ಕಿಂತ ನಿನಗೆ ಅದರ ವಿಷಯದಲ್ಲಿ ಹೆಮ್ಮೆ ಏನೂ ಇಲ್ಲ ತಾನೆ ಇಂಥ ನಾಚಿಕೆಯಡಿನ ಕೆಲಸಕ್ಕೆ ಕೈಯಕ್ಕೆ ಹಾಕಿವೆ ಆಮೇಲೆ ಅದನ್ನು ಮುಚ್ಚಿಡ ಹೊರಟದ್ದೇಕೆ ನಿನ್ನ ಬರವಣಿಗೆ ಯುಕ್ತವೆಂದು ನಿನಗೆ ತೋರಿದ್ದರೆ ನೀನು ಅದಕ್ಕೆ ನಿನ್ನ ಹೆಸರನ್ನು ಸಹಿ ಹಾಕಬೇಕಿತ್ತು ಸರಿ ಅನಿಸಿದರೆ ಹೆಸರು ಬರೀಬೇಕಾಗಿತ್ತು ಅದಕ್ಕೆ ಮುಂದಿನ ಸಹ ಚೆನ್ನಾಗಿದೆ ಆಗ ನಾನು ನಿನಗೆ ವಿವೇಕವಿಲ್ಲದಿದ್ದರೂ ಧೈರ್ಯವಿದೆ ಎಂದು ಹೇಳುತ್ತಿದ್ದೆ ಲೇಖನ ಬರೆದದಕ್ಕಂತೂ ವಿವೇಕ ಇಲ್ಲ ಅಂತ ಗೊತ್ತಾಯಿತು ಧೈರ್ಯ ಆದರೂ ಇದೆ ಅಂತಿದ್ದೀವಿ ಅದು ಇಲ್ಲ ಅನಿಸ್ತದೆ ಅಂತ ಚೆನ್ನಾಗಿ ಬೈದರು ಹೀಗೆ ಬಾರಿಸಿಬಿಟ್ರು ನಾನು ಏನು ಜವಾಬು ಹೇಳಬೇಕೆಂದು ಯೋಚಿಸಿದ್ದಾಗ ಮತ್ತೆ ತಿರುಗಿ ಬಂದು ಹೇಳಿದರು ಇದು ನಿನ್ನ ಕೆಲಸವಲ್ಲ ಆ ಮುದುಕನ ಕೆಲಸ ಇವ್ರಿಗೆ ಅವ್ರ ಮನಸ್ಸಿಟ್ಟು ವೆಂಕಟರಾಮಯ್ಯ ಹೇಳಿರಬೇಕು ಅಂತ ನೀನು ಬರೆದಿರುವ ಕಥೆಯನ್ನು ನೀನೇನು ಬಲ್ಲೆ ಅಂದರೆ ಅದು ಆದದ್ದು ಸತ್ಯ ಅದು ಇದು ಭಾಳ ತಮಾಷೆ ಆಗತ್ತೆ ಒಂದು ಸಲ ಸತ್ಯ ಬರೆದಾಗ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಬರೆದು ಸುಳ್ಳಿರಲಿಲ್ಲ ಅದು ನಿನಗೇನು ಗೊತ್ತು ಹುಡುಗ ನೀನು ಆ ಮುದುಕ ಹೇಳಿದಾನೆ ನೀ ಬರೆದಿದ್ಯಾ ಅಂತ ಕೋಪ ಅವರಿಗೆ ನನಗೆ ಆದದ್ದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ ಭಾಳ ತಮಾಷೆ ಇರ್ತದೆ ಬಹಳ ವರ್ಷಗಳಿಂದೆ ಸುಮಾರು ಮೂವತ್ತು ವರ್ಷದ ಹಿಂದೆ ಇರಬೇಕು ನಾನು ಈ ಸುಧಾ ಕ ಕತೆ ಬರೀತಾ ಇದ್ದೆ ಒಂದು ಯಾವುದೋ ವಿಷಯದ ಬಗ್ಗೆ ಒಂದು ಕತೆ ಬರೆದಾಗ ಯಾರೋ ಒಬ್ರಿಗೆ ಸ್ವಾಮಿಗಳಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರ್ಬೇಕು ಆವಾಗ ಬಹಿಷ್ಕಾರ ಹಾಕಬೇಕು ನನಗೆ ಅಂತ ಶುರು ಆಯಿತು ನನಗೆ ಬಹಿಷ್ಕಾರ ಹಾಕಬೇಕು ಅಂತ ಆ ಕಥೆ ಹೆಸರು ಬಹಿಷ್ಕಾರ ಅಂತೇ ಬಂದು ಸುಧಾದಲ್ಲಿ ಬಂದಿದ್ದು ಆ ನಂತರ ಒಬ್ಬರು ಹೇಳಿ ಕಳಿಸಿದರು ನೀವು ಬಹಿಷ್ಕಾರ ಹಾಕ್ತೀವಿ ಹಾಗೆ ಹೇಗೆ ಅಂತ ನನಗೇನು ತೊಂದರೆ ಇಲ್ಲ ಹಾಕೋದಿದ್ರೆ ಹಾಕೋಬೋದು ಏನದ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳಿದೆ ಒಂದು ದಿವಸ ಒಬ್ಬರು ಜೋರಾಗಿ ಹೆಗಲ್ ಮೇಲೆ ಶಲ್ಯ ಹಾಕ್ಕೊಂಡು ಕಾಲೇಜಿಗೆ ಬಂದರು ಈಗ ನನ್ನ ವಿದ್ಯಾರ್ಥಿನಿಯೊಬ್ಬರು ಇದ್ದಾರೆ ಆ ಟೈಮಲ್ಲಿ ಆದದ್ದದು ಲೆಬೊರೋಟ್ರಿಯಲ್ಲಿ ಕೆಮಿಸ್ಟ್ರಿ ಲ್ಯಾಬಲ್ಲಿ ಕೂತ್ಕೊಂಡಿದ್ದೆ ಬಂದರು ಬಂದು ಗುರುರಾಜ್ ಕರ್ಜಿಗೆ ಅಂದರೆ ಯಾರು ಅಂತ ಕೇಳಿದರು ನಾನೇ ಅಂತ ಹೇಳಿದೆ ಪಾಪ ತುಂಬ ನಿರಾಶೆ ಆಗಿಬಿಡುತ್ತೆ ಅವ್ರಿಗೆ ಯಾಕಂದರೆ ನಾನು ಆವಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಇರಬೇಕು ನನಗೆ ಅವ್ರು ಭಾಳ ವಯಸ್ಸಾದವನು ಇರಬೇಕು ಅಂದ್ಕೊಂಡಿದ್ರು ಅನಿಸುತ್ತೆ ಅಲ್ಲೆಲ್ಲ ಆ ಕತೆ ಬರೆದದ್ದು ಯಾರು ನಾನೇ ಬರೆದದ್ದು ಅಂದೆ ನೀನೇ ಬರೆದಿದ್ದ ಅಂದ್ಬಿಟ್ಟು ಯಾಕೆ ಬರೀಬೇಕಾಗೆ ನಮ್ಮ ಗುರುಗಳ ಬಗ್ಗೆ ಬರೆದಿದ್ದೀರಿ ನೀವು ಅಂದರು ನಾನು ನಿಮ್ಮ ಗುರುಗಳಂತೇಳಿ ಬರೆದಿದ್ದೀನ ಅದರೊಳಗೆ ಅಂದೆ ಮತ್ತು ಅವ್ರು ಹಂಗೆ ಇದೆಯಲ್ಲ ಅಂದರು ಮತ್ತು ಯಾಕೆ ಬೇಜಾರು ಮಾಡ್ಕೋತೀರಿ ಅಂದೆ ಅವ್ರು ಹಾಗೆ ಇದ್ರೆ ಬೇಜಾರು ಮಾಡ್ಕೊಳ್ಳೋಕೆ ಕಾರಣ ಇಲ್ಲಲ್ಲ ಹೇಳಿದೆ ಅವರು ಹಾಗೆ ಇದ್ದು ಕನ್ನಡಿ ಮುಂದೆ ನಿಂತ್ಕೊಂಡು ಏನು ಮುಖಾರಿ ಅಂದರೆ ಏನು ಮಾಡೋದು ಹಾಗೆ ಸತ್ಯ ಬರೆದಾಗ ತುಂಬ ಕೆಲವು ನೋವು ಆಗಿಬಿಡುತ್ತೆ ಇವ್ರು ಹೇಳೋದು ಆ ಕಥೆ ಬರೆದಿದೆಯಲ್ಲ ನೀನು ಲೇಖನದಲ್ಲಿ ನೀನು ಗೊತ್ತಿರುವಂಥ ವಿಷಯ ಅಲ್ಲ ಅದು ಸಣ್ಣ ಹುಡುಗ ನೀನು ಯಾರೋ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಅವರು ಅವ್ರ ಮೇಲೆ ಬರೆಯೋದು ಆ ಮುದುಕನ ಕೆಲಸ ಈ ಕಥೆ ನೀನೇನು ಬರಲಿ ಆ ಮುದಿ ಕೃತ್ರಿಮಿ ಏನೂ ಅರಿಯದ ಹುಡುಗನನ್ನು ಅನುಚಿತ ಕಾರ್ಯಕ್ಕೆ ಉಪಯೋಗಿಸ್ಕೊಂಡಿದ್ದಾನೆ ಇವರು ಸಿಟ್ಟು ಅವ್ರ ಮೇಲೆ ನಿನಗೆ ಮಾತಿನ ಶಕ್ತಿ ಇದೆ ಎಂದು ಆತ ತಿಳಿದುಕೊಂಡು ನಿನಗೆ ಕ್ಷುದ್ರ ವಾರ್ತೆಗಳನ್ನು ಹೇಳಿದ ದೊಡ್ಡ ಮನುಷ್ಯ ಹೇಳುತ್ತಿದ್ದ ನೀನು ಮೈ ಉಬ್ಬಿ ಹೋಯಿತು ನೀನು ಲೇಖನೆಯನ್ನು ದುರುಪಯೋಗ ಮಾಡಿಕೊಂಡೆ ಎಂದು ಬರೀತಾ ಲೇಖ ದುರುಪಯೋಗ ಮಾಡಿಕೊಂಡೆ ಅಂತ ಅದು ಬಹುಶಃ ಪದ ಇಂಗ್ಲೀಷ್ದಲ್ಲಿ ಹೇಳಿದ್ದೀರೇನು ಇಟ್ ಬಿಕೇಮ್ ಪ್ರಾಸ್ಟಿಟ್ಯೂಷನ್ ಅಂತಂದರು ಅವರು ಅಂತ ಹೇಳ್ತಾರೆ ಲೇಖನ ಉಪಯೋಗಿಸ್ಕೊಂಡೆ ಅಂತ ಬರೆದ್ರಂತೆ ಅದಕ್ಕಾದಾಗ ಡಿ ವಿ ಜಿಗೆ ಮನಸ್ಸಿಗೆ ಬಹಳ ನೋವಾಯ್ತಂತೆ ಅವ್ರು ಬರೆದದ್ದು ನಿಜ ಅದನ್ನು ಲೇಖನ ಹೇಳ್ತಾರೆ ಮನಸ್ಸಿಗೆ ಬಹಳ ನೋವಾಗಿ ಗೋಪಾಲಯ್ಯಂಗರವರು ಹೇಳಿ ಕ್ಷಮೆ ಬೇಡಿದೆ ಅವ್ರು ಹೇಳಿದರು ನೀನು ನನ್ನ ಕೈಯ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿಕೊಡು ಇನ್ನು ಮೇಲೆ ಎಂದೆಂದಿಗೂ ಇಂಥ ಕಾರ್ಯ ಮಾಡುವುದಿಲ್ಲ ಎಂದು ಅಂತ ಹೇಳಿದ್ರಂತೆ ನಾನು ಅಂದಿನಿಂದ ಮುಂದೆ ಬೇನಾಮಿ ಬರವಣಿಗೆ ಬರೆಯೋದಿಲ್ಲವೆಂದು ಕ್ಷುದ್ರ ವಿಷಯಕ್ಕೆ ಕೈ ಹಚ್ಚುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆ ಗೋಪಾಲ ಅಯ್ಯಂಗಾರರು ಆಗ ನಗುಮುಖ ಮಾಡಿಕೊಂಡು ವಿಶ್ವಾಸದ ಮಾತುಗಳನ್ನು ಆಡಿದರು ತಿರುಗಾ ಆ ಮುದುಕನ ಹತ್ರ ಹೋಗೋದನ್ನು ಬಿಡು ಅವ್ರಿಗದೇ ಆತ ಮನಸ್ಸಿನಲ್ಲಿ ಏನೇನೋ ಅಸೂಯೆಗಳನ್ನು ಕ್ರೋಧಗಳನ್ನು ತುಂಬಿಕೊಂಡಿದ್ದಾನೆ ಅದನ್ನು ಇನ್ನ ತುಂಬಲು ಕಾದಿರುತ್ತಾನೆ ಆತನ ಆಶ್ರಯ ನಿನಗೆ ಬೇಕಿಲ್ಲ ಈ ಮಾತುಗಳು ಎಷ್ಟು ಹಿರಿಯರಾದಂಥ ಒಬ್ಬ ಲೇಖಕರು ಕಿರಿನಾದ ಹುಡುಗನಿಗೆ ಬುದ್ಧಿ ಹೇಳುವ ಮಾತು ಆತನ ಆಶ್ರಯ ನಿನಗೆ ಬೇಕಿಲ್ಲ ಆತ ಕಾಸು ಕೊಡುವವನಲ್ಲ ಆತನಲ್ಲಿ ಹೆಚ್ಚಾದ ದ್ರೈವೂ ದ್ರವ್ಯವೂ ಇಲ್ಲ ನಿನಗ್ಯಾಕೆ ಆಶ್ರಯ ಸತ್ಯವೊಂದನ್ನೇ ಆಶ್ರಯಿಸು ಹೇಳ್ಕೊಡು ಸತ್ಯವೊಂದನ್ನೇ ಆಶ್ರಯಿಸು ನಿನ್ನ ಕಾಲ ಮೇಲೆ ನಿಂತುಕೋ ಭಗವಂತನ ಅನುಗ್ರಹ ನಿನ್ನೆಲ್ಲಿ ಸರ್ವೋದಾ ಇರುತ್ತದೆ ಅಂತ ಹೇಳಿದ್ಮೇಲೆ ಡಿ ವಿಜಿ ಹೇಳ್ತಾರೆ ನನ್ನ ಜೀವನದಲ್ಲಿ ಈ ಮೇಲಿನ ಘಟನೆ ಬಹು ಹೆಚ್ಚಿನ ಪರಿಣಾಮ ಉಂಟು ಮಾಡುತ್ತೆಂದು ನಾನೆಂದುಕೊಂಡಿದ್ದೇನೆ ಗೋಪಾಲಯ್ಯಂಗಾರಿಗೆ ಕೊಟ್ಟ ಭಾಷೆಯಿಂದ ಇದುವರೆಗೂ ನಾನು ಜಾರಿಲ್ಲವೆಂದೂ ತಿಳಿದುಕೊಂಡಿದ್ದೇನೆ ಇಲ್ಲಿ ಬರುತ್ತೆ ನೋಡಿ ಅಂದರೆ ಒಬ್ಬ ತರುಣನಾದಂಥ ಲೇಖಕನಿಗೆ ಹಿರಿಯರಾದಂಥವರು ಹೇಗೆ ಮಾರ್ಗದರ್ಶನ ಮಾಡಿಕೊಡ್ತಾಯಿದ್ರು ಅಂತ ಏನೋ ಒಂದು ಸ್ಫೂರ್ತಿಯಿಂದ ಉತ್ಸಾಹದಿಂದ ಆ ಪತ್ರಿಕಾ ದಿಗ್ಬಂಧನ ಬಂದಿತ್ತಲ್ಲ ಎಲ್ಲರೂ ಬರೆದರು ನಾನು ಬರೀಬೇಕು ಅನ್ನಿಸ್ತು ಯಾರೋ ವಿಷಯಗಳನ್ನು ಕೊಟ್ಟರು ಜೋರಾಗಿ ಬರೋದು ಹಾಕಿದ್ದಾಯಿತು ಹಾಕಿ ಬೇನಾಮಿ ಹೆಸರು ಹಾಕಲಿಲ್ಲಲ್ಲ ಹೊಸರು ಮರಿಯನ್ನು ಬರೆದು ಪಬ್ಲಿಷ್ ಮಾಡಿದ್ದರು ಅದಕ್ಕಾತ ಹೇಳೋದು ನೀನು ಬರಿಯೋದು ತಪ್ಪದು ಕ್ಷುದ್ರ ವಿಷಯದ ಬಗ್ಗೆ ಬರೀಬಾರದು ಬರೆಯೋದೇ ಕರೆಕ್ಟು ಆಗಿದ್ದರೆ ಹೆಸರು ಹಾಕಬೇಕು ಹೆಸರು ಹಾಕ್ತೇವೆ ಹೋದರೆ ಹೇಳಿತನ ಆಗ್ತದೆ ಅಂತ ಹೇಳಿ ಹೇಳಿದ್ದನ್ನು ಕೊನೆಗೆ ಬರೀತಾರೆ ಇದುವರೆಗೂ ಆ ಕೊಟ್ಟ ಭಾಷೆಯಿಂದ ನಾನು ಜಾರಿಯಿಲ್ಲ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಇದೊಂದು ಉಪಕಥೆ ವಿ ಪಿ ಮಾಧವರಾಯರ ಜ್ಞಾಪಕ ನನಗೆ ಬಂದಾಗ ಈ ಉಪಕಥೆ ಅನುಗೂಡಿ ಬರುತ್ತದೆ ಅಂತ ಮುಂದೆ ನೆನೆಸ್ಕೋತಾರೆ ಅದನ್ನು ಆ ಘಟನೆ ನನ್ನ ಜೀವನದಲ್ಲಿ ಎಷ್ಟೊಂದು ಲಾಭ ಆಯಿತು ಅಂದರೆ ಯಾರಾದರೂ ಬಂದು ಜರ್ನಲಿಸ್ಟ್ ಇರ್ತಾರೆ ಅವ್ರಿಗೆ ಬೇಕಾದಷ್ಟು ಐಡಿಯಾ ಕೊಡೋರು ಇರ್ತಾರೆ ನೀಜ್ ಹೇಳ್ತಾರೆ ನನಗೆ ನೂರು ವಿಷಯ ಗೊತ್ತಾಗೋದು ನೂರು ಸಲ ಜನ ಬಂದು ಹೇಳೋರು ಇದ್ರ ಬಗ್ಗೆ ಬರೀರಿ ಬರೀರಿ ಅನ್ನೋರು ಆದರೆ ಒಂದೇ ಸಲ ಪೆನ್ ತೆಗ್ದಾಗ ನನಗೆ ಗೋಪಾಲ ಅಯ್ಯಂಗಾರ ನೆನ್ ಬರ್ತಿತ್ತು ತಕ್ಷಣ ಬರೀಬಾರ್ದು ವಿಷಯ ಸತ್ಯನೋ ಹೌದು ಅಲ್ವೋ ಅಂತ ಸತ್ಯ ಪರೀಕ್ಷಣೆಗೆ ಹೋಗುವಂಥ ಮನಸ್ಸು ಮಾಡಿದ್ದು ಗೋಪಾಲಯ್ಯಂಗಾರಕ್ರಿಯಿಂದಾಗಿ ಅಂತ ಅದಕ್ಕೆ ಹೇಳ್ತಾರೆ ಅವ್ರ ಜೀವನಕ್ಕೆ ಒಂದು ಮಾರ್ಗದರ್ಶಿ ಘಟನೆ ಇದು ಅಂತ ಇದು ಬಗ್ಗೆ ಹೆಚ್ಚು ಬರೆಯಲ್ಲ ಮಾಧವರಾಯರ ಬಗ್ಗೆ ಹೆಚ್ಚು ಬರೆಯೋದಿಲ್ಲ ಅವರು ಅವ್ರ ನಂತರ ಬಂದಂಥವರು ಪ್ರಧಾನ ಶಿರೋಮಣಿ ಟಿ ಆನಂದರಾಯರು ಅಂತ ಇವರು ತಂಜಾವೂರು ಆನಂದರಾಯರು ಅಂತ ಟಿ ಆನಂದರಾಯರು ಅಂತ ಆಗರ್ಬಲ್ ಶ್ರೀಮಂತರಂತೆ ಭಾರಿ ಶ್ರೀಮಂತರು ಬಹುದೊಡ್ಡ ಮನೆತನಕ್ಕೆ ಸೇರಿದವರು ಅಂಥೇಳಿಬಿಟ್ಟು ಅದರಂತೆ ದೊಡ್ಡ ಗುಣಗಳನ್ನು ಹೊಂದಿದವರು ಭಾಳ ದೊಡ್ಡ ಮನೆತನಕ್ಕೆ ಸೇರಿದವರಂತೆ ಅವರ ತಂದೆ ಡೆಸಿಗ್ನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಆನಂದರಾಯರ ತಂದೆಗೆ ರಾಜ ಸರ್ ಟಿ ಮಾಧವರಾವ್ ಅಂತ ನಾವು ಸರ್ ಕೇಳಿದ್ವಿ ರಾಜಾ ಕೇಳಿದ್ವಿ ಇದು ರಾಜ ಸರ್ ಟಿ ಮಾಧವರಾವ್ ಅಂತ ಅಂದರೆ ರಾಜಾ ಪದವಿಯನ್ನು ಸರ್ಹುಡ್ ನೈಟ್ಹುಡ್ಡನ್ನು ಎರಡು ಬ್ರಿಟಿಷ್ ಸರ್ಕಾರನೇ ಕೊಟ್ಟಿತ್ತು ಅವರಿಗೆ ಅಂದರೆ ಬ್ರಿಟಿಷ್ ಸರ್ಕಾರ ತುಂಬ ಮೆಚ್ಚಿಕೊಂಡಿದ್ದರು ಇವ್ರನ್ನ ಅಂತ ರಾಜ ಸರ್ ಟಿ ಮಾಧವರಾವ್ ಇವರು ಬರೋಡಾದಲ್ಲಿ ಮತ್ತು ತಿರುವಾಂಕೂರಲ್ಲಿ ಎರಡು ಕಡೆಯೂ ದಿವಾನರಾಗಿದ್ದಂಥವ್ರು ಬಹಳ ಬುದ್ಧಿವಂತರು ಅದ್ಭುತ ಉಪನ್ಯಾಸಗಳನ್ನು ಕೊಡ್ತಾ ಇದ್ದರಂತೆ ಉಪನ್ಯಾಸಗಳನ್ನು ದಾಖಲೆ ಮಾಡಿಟ್ಟಿದ್ದಾರೆ ಜನ ಸುಮಾರು ಇಪ್ಪತ್ತೈದು ಮೂವತ್ತು ಉಪನ್ಯಾಸಗಳನ್ನು ತುಂಬ ಕಾರ್ಯಸಮರ್ಥರು ಮೇಧಾವಿಗಳು ಅಂತ ಹೆಸರು ಇವರಲ್ಲಿ ಅನೇಕರು ಇವರ ಮನೆಯಲ್ಲಿ ಆನಂದರಾಯರು ಎಷ್ಟೋ ಜನ ಹಿರಿಯರು ಭಾಳ ದೊಡ್ಡವರಾದವರು ಬೆಂಗಳೂರಲ್ಲೊಬ್ರು ಭಾಳ ದೊಡ್ಡವರಾದರು ಅಂತ ಡಿ ವಿ ಜಿ ಬರೀತಾರೆ ಅವರ ಹೆಸರು ರಾಯ ರಾಯ ರಾಯ ಕೊಲ್ಲಂ ಆರ್ ವೆಂಕಟರಾಯರು ಅಂತ ಗೊತ್ತಿದೆ ರಾಯ ರಾಯ ರಾಯ ಅಂತ ಮೂರು ಸಲ ರಾಯ ಬರ್ಕೋತಿದ್ದಿರಂತೆ ಬರೋದಂದ್ರೆ ಬ್ರಿಟಿಷ್ ಸರ್ಕಾರ ಕೊಟ್ಟಂಥದ್ದು ಮೂರು ಸಲ ರಾಯ ಬರ್ಕೊಳ್ಳೋ ಪದವಿಯನ್ನು ಅವ್ರು ಕೊಟ್ಟಿದ್ದಿರಂತೆ ರಾಯ ರಾಯ ರಾಯ ಕೊಲ್ಲಂ ಆರ್ ವೆಂಕಟರಾಯರು ಆನಂದರಾಯರು ಕೆಲಸ ಶುರು ಮಾಡೋದು ಹೇಗೆ ಅಂದರೆ ನಮ್ಮ ದಿವಾನ್ ರಂಗಾಚಾರ್ ಅವರಿಗೆ ಅಟ್ಯಾಚಿ ಅಂತ ಇದ್ರಂತೆ ಅವ್ರ ಜೊತೆಗಿರುವಂಥ ಅಸ್ಟೆಂಟ್ ಸೆಕ್ರೆಟರಿ ಇದ್ದಾಗೆ ಅವ್ರ ಜೊತೆಗಿದ್ದರಂತೆ ಕೆಲಸ ಮಾಡಿ ಪ್ರಮೋಷನ್ ತಗೊಂಡು ಡೆಪ್ಟಿ ಕಮಿಷನರ್ ಆದರು ಡೆಪ್ಟಿ ಕಮಿಷನರ್ ಆಗಿ ನಂತರ ಕೃಷ್ಣಮೂರ್ತಿ ಮಾಧವರವ್ರ ಜೊತೆಗೇ ಕೆಲಸ ಮಾಡಿ ಸಹೋದ್ಯೋಗಿ ಆಗಿದ್ದರು ಸುಮಾರು ಅನುಭವ ಅವರಿಗೆ ವಿಶಾಲವಾದಂಥ ಆಳವಾದ ಅನುಭವ ಇರೋದರಿಂದ ಕೊನೆಗೆ ದಿವಾನ್ರಾದರು ನ್ಯಾಚುರಲ್ ಆಗಾದರು ಅಂತ ಅವ್ರಿಗೆ ಅಧಿಕಾರವಾದಿ ಸುಮಾರು ಮೂರುವರೆ ವರ್ಷದಲ್ಲಿ ದಿವಾನ್ರಾಗಿದ್ದರು ಅವರು ಅವರು ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ ಡಿವಿಜಿ ಅವರ ಅಧಿಕಾರ ಹೇಗಿತ್ತು ಮೂರುವರೆ ವರ್ಷದ್ದು ಅನ್ನೋದಕ್ಕೆ ಬರೀತಾರೆ ಒಟ್ಟಿನಲ್ಲಿ ಆನಂದರಾಯರ ಆಳ್ಕೆಯ ವಿಷಯದಲ್ಲಿ ಹೇಳಬಹುದಾದ ವಿಶೇಷಾಂಶ ಏನೂ ಇಲ್ಲ ಒಂದೇ ಮಾತನ್ನು ಹೇಳ್ತಾರೆ ವಿಶೇಷಾಂಶ ಏನಿಲ್ಲ ಅದು ಮಾಮೂಲಿನಂತೆ ನಡೆಯಿತು ಆರಕ್ಕೆ ಹೇಳಲಿಲ್ಲ ಮೂರಕ್ಕೆ ಎಳೆಯಲಿಲ್ಲ ಮುಂದಿನ ಸಾಲು ಬಹಳ ಚೆನ್ನಾಗಿದೆ ಅದನ್ನು ಹೇಗೆ ಅರ್ಥ ಮಾಡ್ಕೋತೀವಿ ಅದ್ರ ಮೇಲೆ ಇದೆ ಅದು ಏರುಗಳು ತಗ್ಗುಗಳು ಇಲ್ಲದ ಸಮತಲದ ರಸ್ತೆಯಲ್ಲಿ ಎತ್ತಿನ ಗಾಡಿ ಪ್ರಯಾಣ ಮಾಡುವಂತೆ ಸುಗಮವಾಗಿ ಏಳೋಣ ಬೀಳೋಣಗಳಿಲ್ಲದೆ ಆಲಸ್ಯಕ್ಕೆ ಇಲ್ಲದೆ ಉಲ್ಲಾಸವೂ ಇಲ್ಲದೆ ಮಿತಗತಿಯಿಂದ ಪ್ರಯಾಣ ಮಾಡುವಂತೆ ಇತ್ತು ಇವರ ಮೂರುವರೆ ವರ್ಷದ ಆಡಳಿತ ಅಂತ ಇನ್ನು ಸ್ವಲ್ಪ ಗಮನಿಸಬೇಕಾದ್ದು ಸೆಂಟೆನ್ಸ್ ಭಾಳ ಕೇರ್ಫುಲ್ಲಾಗಿ ಬರೀತಾರೆ ಹಾಗೆ ಬರೆಯಲ್ಲ ಅವರು ಏರುಗಳು ತಗ್ಗುಗಳು ಇಲ್ಲದಂಥ ಸಮತಟ್ಟಾದ ರಸ್ತೆ ತೊಂದರೆ ಏನಿಲ್ಲ ಅದರಲ್ಲಿ ಯಾವ ಗಾಡಿ ಹೋಗ್ತಾ ಇದೆ ಎತ್ತಿನ ಗಾಡಿ ಎತ್ತಿನ ಗಾಡಿ ಹೋದಂಗೆ ಹೋಗ್ತಾ ಇದೆ ಒಳ್ಳೆ ರೋಡ್ ಚೆನ್ನಾಗಿದ್ದರೆ ಒಂದು ಕಾರ್ ಹೋಗ್ತಿದ್ರೆ ಬೇಗವಾಗಿ ಹೋಗ್ಬೋದು ಅವಾಗೂ ಏನು ತೊಂದರೆ ಎತ್ತಿನ ಗಾಡಿ ಹೋಗ್ತಾಯಿತ್ತಂತೆ ಸುಗಮವಾಗಿತ್ತು ಏಳೋಣ ಬೀಳೋಣ ಅಂಜಿಕೆಗಳಿಲ್ಲ ಉಲ್ಲಾಸವೂ ಇಲ್ಲ ಆಲಸಿಕೆಯೂ ಇಲ್ಲ ಮಿತಗತಿಯಿಂದ ಪ್ರಯಾಣ ಮಾಡ್ತಾಯಿತ್ತು ಈ ಥರದ ಪ್ರವಾಸ ನಡೀತಾ ಇತ್ತು ಅಂತ ಈ ಹೊತ್ತಿಗೆ ಅವರಲ್ಲಿ ಭಾಳ ಬರೆಯೋದೇನಿಲ್ಲ ಯೋಚಿತಾರೆ ಭಾಳ ಬರೆಯೋದೇನಿಲ್ಲ ಅವ್ರ ಬಗ್ಗೆ ಆದರೆ ಒಂದು ವಿಶೇಷ ಘಟನೆಗಳು ಆಯಿತು ಆನಂದರಿದ್ದಾಗ ಅಂತ ಬರೀತಾರೆ ಏನಾಯಿತು ಅಂದರೆ ಮೊದಲು ಒಬ್ಬ ಲೇಡಿ ಬಂದಂತೆ ಬೆಂಗಳೂರಿಗೆ ಬಂದು ಆಕೆ ಮಿಸ್ ಟೆನೆಂಟ್ ಅಂತ ಎರಡು ಘಟನೆ ಎರಡು ದಿವಸ ಅಂತರದಲ್ಲಿ ಆದಂಥದ್ದು ಅದು ಆನಂತರಾಯರ ದಿವಾನಗಿರಿಯ ಲಕ್ಷಣವನ್ನೇ ಬದಲಾಯಿಸ್ತು ಅಂತ ಮಿಸ್ ಟೆನೆಂಟ್ ಅನ್ನೋಳು ಆಕೆ ಇಂಡಿಯಾಗೆ ಬಂದು ಎಲ್ಲ ಭಾಷಣ ಮಾಡ್ತಾಯಿದ್ದಂತೆ ಆಕೆ ವಿಷಯ ಎರಡು ಬಾಲವಿವಾಹವನ್ನು ನಿಲ್ಲಿಸೋದು ಸ್ತ್ರೀ ಶಿಕ್ಷಣ ಹೆಚ್ಚಿಗೆ ಮಾಡಬೇಕು ಇದಕ್ಕೋಸ್ಕರ ಆಕೆ ಓಡಾಡಿ ಓಡಾಡಿ ಹಣ ಸಂಗ್ರಹ ಮಾಡಬೇಕು ಚಂದ ಎತ್ತಬೇಕು ಅಂತ ಸಾಕಷ್ಟು ಜನ ಇಲ್ಲಿಯವರು ಮೂಗು ಮುರಿತಾಯಿದ್ರಂತೆ ನಿಮ್ಮ ದೇಶದಲ್ಲಿ ಮಾಡ್ಕೋ ನಮ್ಮ ದೇಶದಲ್ಲಿ ಏನು ಮಾಡೋದಿದೆ ನೀನು ಅಂತ ಹೇಳ್ತಿದ್ದರು ಅಂತೆ ಆಕೆ ಬಿಡಲಿಲ್ಲ ಪ್ರಚಾರ ಮಾಡಿಕೊಂಡು ಒಂದು ಭಾಷಣ ಮಾಡ್ತೇನೆ ಅಂತ ಈ ನಮ್ಮ ಶಂಕರ್ ಮಠದ ಇದೆಯಲ್ಲ ಮಾಡಬೇಕು ಅಂತ ಭಾಷಣ ವ್ಯವಸ್ಥೆ ಆಗಿತ್ತು ಆಕೆ ತೀರ್ಮಾನ ಮಾಡಿಕೊಂಡು ಹ್ಯಾಂಡ್ ಬಿಲೆಲ್ಲ ಪ್ರಿಂಟ್ ಮಾಡಿ ಅದಕ್ಕೆ ಮಾಧವ್ರು ಬರ್ತಾರೆ ಅಧ್ಯಕ್ಷತೆಗೆ ಅಂತ ಹೇಳಿ ಪ್ರಚಾರ ಮಾಡಿಲ್ಲಂತೆ ಅಂದರೆ ರಿಟೈರ್ ಆಗಿಬಿಟ್ಟಿದ್ರು ಮಾಧವ್ರ ಅವಾಗಲೇ ಅವ್ರು ಬರ್ತಾರೆ ಅಂತ ಅನೌನ್ಸ್ಮೆಂಟ್ ಎಲ್ಲ ಆಗಿ ಐದುವರೆಗೆ ಕಾರ್ಯಕ್ರಮ ಶುರುವಂತಾಯಿತು ಸಾಕಷ್ಟು ಜನ ಹೋದರು ಐದು ಗಂಟೆಗಲ್ಲಿ ಹೋಗೋ ಹೊತ್ತಿಗೆ ಪೊಲೀಸರಿದ್ದರಂತೆ ಪೊಲೀಸರಿದ್ದು ಸಭೆ ಕ್ಯಾನ್ಸಲ್ ಆಗಿದೆ ಸರ್ಕಾರದ ಹುಕುಮ್ ಆಗಿದೆ ಸಭೆಯನ್ನು ಬರಖಾಸ್ ಮಾಡಿದ್ದೀವಿ ಸಭೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅಲ್ಲಿ ಬರೀತಾರೆ ಮೈಸೂರು ಸಂಸ್ಥಾನದ ಚರಿತ್ರೆಯಲ್ಲಿ ಸರ್ಕಾರವು ಒಂದು ಸಾರ್ವಜನಿಕ ಸಭೆಯನ್ನು ತಡೆದದ್ದು ಬಹುಶಃ ಅದೇ ಮೊದಲನೇ ಬಾರಿ ಅಂದರೆ ಪಬ್ಲಿಕ್ ಒಪಿನಿಯನ್ಗೆ ಎಷ್ಟು ಮಹತ್ವ ಇತ್ತು ಆಗ ಅಂತ ಕಾರ್ಯಕ್ರಮ ಆಗದಂಗೆ ನೋಡ್ಕೊಂಡ್ಬಿಟ್ಟು ನಡೀಲಿಲ್ಲ ಅದು ಅದು ಬಹಳ ಬೇಜಾರಾಯಿತು ಜನಕ್ಕೆ ಅದಾದ ಎರಡನೇ ದಿವಸಕ್ಕೆ ಇನ್ನೊಂದು ದೊಡ್ಡ ಘಟನೆ ಆಯಿತು ಅಂದ್ ಭಾಳ ದೊಡ್ಡ ಘಟನೆ ಇದು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರು ಇಲ್ಲೆಲ್ಲ ಫೋಟೋ ಇದೆ ಅವ್ರದ್ದು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರು ಇಲ್ಲಿದ್ದಾರೆ ವಿ ಆರ್ ಶ್ರೀನಿವಾಸ ಶಾಸ್ತ್ರಿಯವರು ಮ್ಯಾನ್ ವಿತ್ ಅ ಗೋಲ್ಡನ್ ಟಂಗ್ ಅಂತ ಫೇಮಸ್ಸು ಅವ್ರದ್ದು ಲೆಕ್ಚರ್ಸ್ ಆನ್ ರಾಮಾಯಣ ಅವರು ಡಿ ವಿ ಜಿ ತುಂಬ ಅವರು ಅವಾಗೊಂದಿತ್ತಲ್ಲ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತ ನಮಗೆ ಗೋಖಲೆ ಗೋಪಾಲಕೃಷ್ಣ ಗೋಖಲೆ ಅವ್ರದ್ದು ಗುಂಪಿಗೆ ಸೇರಿದವರು ಅವರೆಲ್ಲ ಸೇರಿಕೊಂಡು ಪ್ರಚಾರ ಮಾಡ್ತಾಯಿದ್ರು ಅವರು ವಿದ್ಯಾಭ್ಯಾಸ ಕುರಿತಾಗಿ ಭಾಷಣ ಮಾಡ್ತಾರೆ ಅಂತ ತೀರ್ಮಾನ ಆಗಿತ್ತು ಅದೇ ಶಂಕರ ಮಠದಲ್ಲಿ ಅದೇ ಸಭಾ ಮಂಟಪದಲ್ಲಿ ಒಂದು ಎರಡು ದಿವಸಕ್ಕೇ ಯಾರಿಗೂ ಗೊತ್ತಿಲ್ಲ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಭಾಷಣ ಮಾಡ್ತಾರಂತ ಕೇಳೋಕ್ಕೆ ಸಾವಿರಾರು ಜನ ಹೋದ್ರಂತೆ ಲೆಕ್ಚರ್ ಕೇಳಬೇಕು ಅಂತ ಹೋದದ್ದು ಹೋಗೋ ಹೊತ್ತಿಗೆ ಅವತ್ತು ಕೂಡ ಪೊಲೀಸರು ಬಂದು ಸಭೆ ನಡೆಯೋದಿಲ್ಲ ತೀರ್ಮಾನ ಆಗಿದೆ ಸರ್ಕಾರದ ಹುಕುಂಬಂದಿದೆ ಅಂತ ಆಗ್ಬಿಡ್ತಂತೆ ಅವಾಗೇನಾಯಿತು ಅಂತ ಡಿ ಚೆನ್ನಾಗಿ ಬರೀತಾರೆ ಯಾರಿಗೇನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಎಮರ್ಜೆನ್ಸಿ ಇದ್ದಂಗೆ ಅದು ಐ ಮೀನ್ಸ್ ಟೆನ್ ಎಂಟ್ ಬಿಡಿ ಬೇರೆ ದೇಶದವಳು ರೈಟ್ ಆನರಬಲ್ ಶ್ರೀನಿವಾಸ್ ಶಾಸ್ತ್ರಿಯವರು ಗೋಖಲೆಯವರು ಬಲಗೇ ಇದ್ದಂಥ ಮನುಷ್ಯ ಅದ್ ಅದ್ಭುತವಾಗ್ಮಿ ಅವ್ರ ಮಾತು ಕೇಳಬೇಕು ಅಂತ ಸಾವಿರಾರು ಜನ ಹೋದರೆ ಭಾಷಣ ಇಲ್ಲ ಅಂತಂದಾಗ ಏನಾಯಿತು ಶಾಸ್ತ್ರಿಗಳ ಮುಖದ ಮೇಲೆ ಸುಕ್ಕು ಕೂಡ ಬರಲಿಲ್ಲಂತೆ ಅವರು ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಡಿ ಜೊತೆ ಕೂತ್ಕೊಂಡು ಲಾಲ್ಬಾಗಲ್ಲಿ ಹೋಗಿ ಹರಟೆ ಹೊಡಿತಾ ಇದ್ರಂತೆ ಯಾರನ್ನೂ ಬಯಲು ಇಲ್ಲಂತೆ ಶಾಸ್ತ್ರಿಗಳು ಕೇಳಿದ್ರಂತೆ ಏನು ಶಾಸ್ತ್ರಿಗಳೇ ನೀವು ಸರ್ಕಾರವನ್ನು ಬೈತಾಯಿಲ್ಲ ಅಂತ ಇವ್ರು ಕೇಳಿದ್ರಂತೆ ಅವರಂತೇನು ಬೈಯಬಾರ್ದು ನಮ್ಮ ಗುರುಗಳು ಗೊಖಲೆ ಅವರು ಹೇಳಿಬಿಟ್ಟಿದ್ದಾರೆ ನಮಗೆ ಏನಾದರೂ ತಪ್ಪಾದರೂ ಬೇಜಾರು ಮಾಡ್ಕೋಬೇಡಿ ಸರ್ವೆಂಟ್ಸ್ ಆಫ್ ಇಂಡಿಯಾ ತಾನೇ ನೀವು ಬೇಜಾರು ಮಾಡ್ಕೊಳ್ಳೋಕ್ಕೆ ಕಾರಣ ಇಲ್ಲ ತುರ್ತಿನ ವಿಷಯದೇ ನಾವು ತಿಳಿಸ್ಬಿಟ್ಟು ನೋಡ್ಕೋತೀವಿ ಅಂತ ಹೇಳಿದ್ದಾರೆ ನಾನೇನು ತಲೆ ಕೆಡಿಸ್ಕೊಳ್ಳ ಅಂತ ಹೇಳಿದರು ಅವರು ಅಂತ ಹೇಳ್ತಾರೆ ಅಂದ್ಬಿಟ್ಟು ಕೊನೆಗೆ ಹೇಳಿದ್ರಂತೆ ಯಾರು ನಿಲ್ಲಿಸಿದ್ದಾರೆ ಅವರು ಬೈಯೋಣ ಯಾವ ಕಾರ್ಯಕ್ಕೆ ನಿಲ್ಲಿಸಿದ್ದಾರೆ ಯಾರು ನಿಲ್ಲಿಸಿದ್ದಾರೆ ಗೊತ್ತೇ ಇಲ್ಲಲ್ಲಪ್ಪ ನನಗೆ ಅಂತ ಶಾಸ್ತ್ರಿಗಳು ಹೇಳಿದ್ರಂತೆ ಅದಕ್ಕೆ ಅವರು ಚೆನ್ನಾಗಿ ಬರೀತಾರೆ ಎಲ್ಲರೂ ಗೊತ್ತಿತ್ತು ಆನಂದರಾಯರು ನಿಲ್ಲಿಸಿದ್ದು ಅಂತ ಅಂತ ಯಾಕೆ ನಿಲ್ಲಿಸಿದ್ರು ಅಂತ ಚಿಂತೆ ಮಾಡ್ತಾರೆ ಡಿವಿಜ್ ಅನಾಲೈಸ್ ಮಾಡ್ತಾರೆ ನಿಜವಾಗ್ಲೂ ಅದ್ಭುತವಾದದ್ದು ಆಗ ಕಾಂಗ್ರೆಸ್ ಪಾರ್ಟಿ ಬಂದು ಇಪ್ಪತ್ತೈದು ವರ್ಷ ಆಗಿತ್ತು ಅಂತ ನೋಡಿ ಎಷ್ಟು ಅನಾಲಿಸಿಸ್ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ ಇಪ್ಪತ್ತೈದು ವರ್ಷ ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ ಆಗಾಗಲೇ ಅದರೊಳಗೆ ಮೂರು ಪಕ್ಷಗಳಿತ್ತು ಅಂತ ಬರೀತಾರೆ ಒಂದೇ ಪಾರ್ಟಿಯಲ್ಲ ಬೇರೆ ಪಾರ್ಟಿ ಇರಲೇ ಇಲ್ಲ ಕಾಂಗ್ರೆಸ್ ಪಾರ್ಟಿ ಒಂದು ಇಪ್ಪತ್ತೈದು ವರ್ಷ ಆಗಿತ್ತು ಅದರಲ್ಲಿ ಮೂರು ಪಕ್ಷಗಳಿದ್ದವು ಅಂತ ಮೂರು ಪಕ್ಷ ಯಾವುದು ಮೊದಲನೇ ಪಕ್ಷದವ್ರೇನು ಹೇಳೋದು ಅಂದರೆ ನೀವು ಬ್ರಿಟಿಷನ್ ಎದುರು ಹಾಕ್ಕೊಳ್ಬೇಡಿ ಅವರ ಪ್ರಭುಗಳಪ್ಪ ಅವರು ರಾಜ್ಯ ನಡೆಸೋರು ಏನು ಮಾಡಬೇಕು ನಾವು ಅವರ ನಿಧಾನಕ್ಕೆ ಓಲೈಸ್ಕೊಂಡು ಅವರಿಂದ ರಿಯಾಯಿತಿಗಳನ್ನು ಪಡ್ಕೊಳ್ಬೇಕು ನಮಗೇನೇನು ಬೇಕೋ ಜನಕ್ಕೆ ಅಭ್ಯುದಯ ಆಗೋದಕ್ಕೆ ಏನೇನು ಕೆಲಸ ಬೇಕೋ ಅವ್ರ ಮರ್ಜಿ ತೊಗೊಂಡು ಅವರಿಗೆಲ್ಲ ಹೇಳಿಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋಣ ನಮ್ಗೆ ಒಳ್ಳೇದಾಗ್ತದೆ ಅವ್ರನ್ನ ಅವ್ರ ವಿರುದ್ಧ ಆಗಬಾರ್ದು ಇಂಡಿಯನ್ಸ್ ವರ್ಸಸ್ ಬ್ರಿಟಿಷ್ ಅಂತ ಆಗಬಾರ್ದು ಅಂತ ಇಂಡಿಯನ್ಸ್ನ ವಿರುದ್ಧ ಅಂತ ಆಗಬಾರ್ದು ಜೊತೆಗೆ ಏರ್ಕೊಂಡು ಹೋಗಬೇಕು ಅಂತನೂ ಅಂಥದ್ದು ಇದು ಆನಂದರಾಯರ ತಂದೆ ಟಿ ಮಾಧವರಾವಿದ್ದರಲ್ಲ ಅವರ ಅಪೇಕ್ಷೆ ಅದನ್ನು ಸ್ವಲ್ಪ ಆನಂದರಾಯರು ಅನುಮೋದಿಸ್ತಿದ್ರು ಅಂತ ಯಾಕಂದರೆ ಅವರಿಗೆ ರಾಜ ಮತ್ತು ಸರ್ ಎರಡು ಪದವಿ ಕೊಟ್ಟಿದ್ದಾರಲ್ಲ ಅವರು ಬ್ರಿಟಿಷರ ಬಗ್ಗೆ ತುಂಬ ಪ್ರೀತಿ ಇತ್ತು ಅವ್ರ ಪ್ರಭುಗಳವರು ಅವರು ವಿರೋಧ ಕಟ್ಕೊಳ್ಳೋದು ಬೇಡ ಅವ್ರ ಮೂಲಕ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಒಂದು ಪಕ್ಷ ಎರಡನೇ ಪಕ್ಷ ಯಾವುದು ಅಂದರೆ ಈ ಸಣ್ಣ ರಿಯಾಯಿತಿಗಳು ಅನುಕೂಲತೆಗಳು ಬೇಕಾಗಿಲ್ಲ ನಮಗೆ ನಮಗೆ ಬೇಕೇನಪ್ಪ ಅಂತಂದರೆ ಹೇಗೆ ಆಸ್ಟ್ರೇಲಿಯಾಕ್ಕೋ ಕ್ಯಾನಡಾಕ್ಕೋ ಕೊಟ್ಬಿಟ್ಟಿದ್ದಾರೋ ಡೊಮಿನಿಯನ್ ಸ್ಟೇಟಸ್ ಅಂತಿದೆಯಲ್ಲ ಸಾಮಂತ ಆಧಿಪತ್ಯ ಸಾಮಂತ ಆಧಿಪತ್ಯ ನಮಗೆ ಮುಂದೆ ನೋಡ್ಕೊಳ್ಳೋಣ ಸ್ವರಾಜ್ಯದ್ದು ನಾವು ಇದು ಎರಡನೇ ಪಂಥ ಇದಕ್ಕೆ ಗೋಖಲೆಯವರು ನಾಯಕರು ಎರಡನೇ ಗುಂಪಿದು ಮಾಡ್ರೇಟ್ಸ್ ಇನ್ನು ಮೂರನೇ ಗುಂಪಿತ್ತು ಆ ಮೂರನೇ ಗುಂಪಿನವ್ರದ್ದು ಏನಂದ್ರೆ ಬ್ರಿಟಿಷ್ ಸರ್ಕಾರ ಫಸ್ಟ್ ಆಫ್ ಆಲ್ ಅವ್ರು ಬಿಡಾರ ಐತಿ ಊರಿಗೆ ಹೋಗಬೇಕು ಇಲ್ಲಿರೋದು ಬೇಡ ಅವರು ಸಂಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಉಳಿದದ್ದು ಯಾವುದೂ ಬೇಕಾಗಿಲ್ಲ ನಮಗೆ ನಾವು ದೇಶ ಬೇಕಾದ್ರೆ ನಾವು ಒಳ್ಳೇದು ಮಾಡ್ಕೋತೀವೋ ಹಾಳು ಮಾಡ್ಕೋತೀವಿ ನಮಗೆ ಬಿಡಿ ನೀವು ಮೊದಲು ಊರು ಬಿಟ್ಟು ಹೊರಗೆ ಹೋಗಿ ಬ್ರಿಟಿಷ್ ದೇಶ ಬಿಟ್ಟು ಹೋಗಿ ಅಂಥೇಳುವಂಥವ್ರು ಬಾಲ್ಗಂಗಾಧರ್ ತಿಲಕ್ ಅವ್ರ ಗುಂಪು ಈ ಮೂರು ಗುಂಪಿತ್ತು ಈ ಮೂರು ಗುಂಪಲ್ಲಿ ಆನಂದರಾಯರಿಗೆ ಬಹುಶಃ ಮೊದಲನೇ ಭಾಗದಲ್ಲಿ ಆಸಕ್ತಿ ಇತ್ತು ಅನಿಸುತ್ತೆ ಮತ್ತು ಇನ್ನೊಂದು ಶ್ರೀನಿವಾಸ ಶಾಸ್ತ್ರಿಗಳ ಮಾತು ನಿಂತಾಗ ಶಿಕ್ಷಣದ ಬಗ್ಗೆ ಅಂತ ಟಾಪಿಕ್ ಕೊಟ್ಟರು ಕೂಡ ಬಹುಶಃ ಅದು ತಿರುಗಿಬಿಟ್ಟು ಸ್ವಾತಂತ್ರ್ಯಕ್ಕವ್ರು ಬರ್ಬೋದು ಮಾತು ಅಂತಿರೋದ್ರಿಂದ ಅದು ಮಾಡಿರಬಹುದು ನನ್ನ ಶಂಕೆ ಅಂತ ಹೇಳ್ತಾರೆ ಡಿ ವಿ ಜಿ ನಾನು ಮಾಡಿದ್ದಾರೆ ಖಂಡಿತವಾಗಿ ಹೇಳಾರೆ ನನಗೆ ರುಜುವಾತಿಲ್ಲ ಪ್ರೂಫ್ ಇಲ್ಲ ನನ್ನ ಮನಸ್ಸಿಗೆ ಅನಿಸಿದ್ದ ಹಾಗೆ ಮತ್ತು ಇನ್ನೊಂದು ಅವರಿಗೆ ರೈಟ್ ಆನರಬಲ್ ಶ್ರೀನಿವಾಸ್ ಶಾಸ್ತ್ರಿಗಳ ಬಗ್ಗೆ ಅಷ್ಟು ಆಧಾರ ಇರಲಿಲ್ಲ ಒಂದು ಭಾಳ ಇಂಟ್ರೆಸ್ಟಿಂಗ್ ಗಮನ ಇಟ್ಟು ನೋಡಬೇಕಾದಿಲ್ಲಿ ಶಾಸ್ತ್ರಿಗಳ ಬಗ್ಗೆ ಅಷ್ಟು ಆಧಾರ ಇರಲಿಲ್ಲ ಯಾಕಂದರೆ ಅವರು ಬ್ರಿಟಿಷ್ ವಿರುದ್ಧಿದ್ದಾರೆ ಅಂತ ಒಂದು ಕಲ್ಪನೆ ಇತ್ತು ಅವರಿಗೆ ಆದ್ದರಿಂದ ಶಾಸ್ತ್ರಿಗಳು ಬರ್ತಾರೆ ಅಂದ ತಕ್ಷಣ ಭಾಷಣ ನಿಲ್ಲಿಸಿದರು ಅಂತ ಅವ್ರು ಮೊದಲನೇ ಸ್ಥಲ ನೋಡಿದ್ದು ಹೇಗೆ ನಾನು ಒಂದು ಬರೀತಾರೆ ಆನಂದರಾಯರು ಮೊದಲೇ ಸ್ಥಲ ಡಿ ವಿ ಯಾವಾಗ ಅಂದರೆ ಅವ್ರು ಹೊಗಳ್ತಾರೆ ನೋಡಿ ಈಗ ಹೇಳಿದರು ಅವರು ಸ್ಟಾಪ್ ಮಾಡಿದರು ಲೆಕ್ಚರ್ ಸ್ಟಾಪ್ ಮಾಡಿದರು ಅಂತ ಹೇಳಿದರು ಈಗ ನಾನು ಮೊದಲನೇ ಸಲ ನೋಡಿದ್ದು ಸುಮಾರು ಸಾವಿರದ ಒಂಬೈನೂರ ಹೊತ್ತಿಗೆ ಅಂತ ಅವರು ದಿವಾನ್ ರಂಗಾಚಾರ್ಯು ಪುಸ್ತಕ ಬರೆದಿದ್ದರು ಡಿ ವಿ ಜಿ ಡಿ ಪುಸ್ತಕ ಅದು ಭಾಳ ಒಳ್ಳೆಯ ಪುಸ್ತಕ ಅದು ಆ ಪುಸ್ತಕ ತೊಗೊಂಡು ಹೋಗಿ ಅನ್ನು ಕೊಟ್ರಂತೆ ಇವರಿಗೆ ಆನಂದರಾಯರಿಗೆ ಅವ್ರು ಓದ್ಬಿಟ್ಟು ತುಂಬ ಸಂತೋಷ ಎಂದು ಹೇಳಿದ್ರಂತೆ ನಿನ್ನ ಪುಸ್ತಕವನ್ನು ಓದಿಸಿ ಕೇಳಿದೆ ಸಂತೋಷಪಟ್ಟಿದ್ದೇನೆ ಈ ಪುಸ್ತಕದ ಮುದ್ರಿತ ಪ್ರತಿಗಳು ಸಿದ್ಧವಾದ ಕೂಡಲೇ ಮೊದಲನೇ ನೂರು ಪ್ರತಿಗಳನ್ನು ಬಿಲ್ ಸಹಿತ ನಾನು ಕಳಿಸ್ತಕ್ಕದ್ದು ನೂರು ಪ್ರತಿಗಳನ್ನು ಕಳಿಸಬೇಕು ಆಗ ನನ್ನ ಬಿಲ್ಲಿನಂತೆ ಅವರು ಕೊಟ್ಟ ಮೊಬಲಿಗೆ ನನಗೆ ಮೊದಲಿನ ಗ್ರಂಥ ಬಂದ ಆದಾಯ ಮೊದಲನೇ ಆದಾಯ ಆನಂದರಾಯರೇ ಕೊಟ್ಟದ್ದು ಅದು ಆ ಗ್ರಂಥ ಮುದ್ರಣಕ್ಕಾಗಿ ನಾನು ಬರೆದು ಕೊಪ್ಪ ಸಾಲ ಸಾಲದ ಕೊಂಚ ಭಾಗವನ್ನು ತೀರಿಸಲು ವಿನಿಯೋಗವಾಯಿತು ಅಂದರೆ ಏನೂ ಅಪೇಕ್ಷೆಯಲ್ಲದೆ ಒಬ್ಬ ಹೊಸ ಹುಡುಗ ಬರೆದಂಥ ಪುಸ್ತಕವನ್ನು ಮೆಚ್ಚಿಕೊಂಡು ನೂರು ಕಾಪಿ ಕೊಡುವಂಥ ಅಮೌಂಟ್ ಕೊಟ್ಟರಲ್ಲ ಆನಂದರಾಯರು ಅವರೇನೆ ಹಾಗಿದ್ದರು ಅವರು ಅಂದರೆ ಜಿಗಡ್ ಜಿಪ್ ಜಿಪುಂಡ್ರಲ್ಲ ಎನ್ಕರೇಜ್ ಮಾಡ್ತಿದ್ದರು ಮುಂದೆ ಏನಾಯಿತು ಅಂತ ಬರೀತಾರೆ ಇದೇ ಆನಂದರಾಯರು ಇಷ್ಟು ಸಾವಿರದ ಒಂಬೈನೂರ ಹತ್ತನೇ ಹೊತ್ತಿಗೆ ಹಿಂಗಾಯಿತು ಹದಿನಾಲ್ಕರ ಹೊತ್ತಿಗೆ ಇದಾದದ್ದು ಅವರು ಶ್ರೀನಿವಾಸ ಲೆಕ್ಚರನ್ನು ಸ್ಟಾಪ್ ಮಾಡಿದ್ದು ಮುಂದೆ ಒಂದು ಘಟನೆ ಆಯಿತು ಒಂದು ತಮಾಷೆ ಘಟನೆ ಆಯಿತು ಇದು ಹೇಗಿದೆ ನೋಡಿ ಒಂದು ಸಲ ಡಿ ವಿ ಜಿ ಒಂದು ಆರ್ಟಿಕಲ್ ಬರೆದ್ರಂತೆ ಓಪನ್ ಲೆಟರ್ ಟು ದಿ ಹಿಸ್ ಹೈನಸ್ ಮಹಾರಾಜ ಆಫ್ ಬಿಕಾನೇರ್ ಅಂತ ಬರೆದರು ಬಿಕಾನೇರ್ ಮಹಾರಾಜ ಒಂದು ಪತ್ರ ಬರೆದ್ರಂತೆ ಆ ಪತ್ರದಲ್ಲಿ ಟಿ ಮಾಧವ ರಾಯರ್ ಹೀಗೆ ಬರೆದಿದ್ದಾರೆ ಅಂತ ಕೋಟ್ ಮಾಡಿದ್ದಿರಂತೆ ಡಿ ವಿ ಜಿ ಡಿ ವಿ ಮಾಧವ ಸಲ ಹೀಗಿದ್ದಾಗ ಮಾಧವ ಪೂರ್ತಿ ಉಪನ್ಯಾಸಗಳು ಡಿ ಕಡೆ ಇಲ್ಲ ಯಾವುದೋ ಒಂದು ಉಪನ್ಯಾಸಕ್ಕಿದೆ ಅದರ ಮ್ಯಾನೆ ಬರೆದಿದ್ದಾರೆ ಇವರು ಒಂದು ಸಲ ಹೇಳಿ ಕಳಿಸಿದ್ರಂತೆ ಆನಂದರಾಯರು ಮನೆಗೆ ಬಾ ಅಂತ ಡಿವಿಜಿ ಹೋದರೆ ಕೇಳಿದ್ರಂತೆ ನಮ್ಮ ತಂದೆ ಮಾಧವರಾಯರ ಉಪನ್ಯಾಸವನ್ನು ನೀವು ಲೇಖನಕ್ಕೆ ಬಳಸ್ಕೊಂಡಿದ್ದೀರಿ ಅವ್ರ ಲೇಖನ ಪೂರ್ತಿ ಓದಿದ್ದೀರಾ ಅಂತ ಕೇಳಿದ್ರಂತೆ ನನಗೆ ಒಂದು ಲೇಖನ ಗೊತ್ತು ನಾನು ಸ್ನೇಹಿತ ಕೊಟ್ಟಿದ್ದಾನೆ ಅವನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು ಬಾಕಿ ನನಗೆ ಉಪನ್ಯಾಸ ಸಿಕ್ಕಿಲ್ಲ ಅಂದ್ರಂತೆ ಹೋಗಿ ನಿಮ್ಮ ಸ್ನೇಹಿತನ ಹೆಸರೇನು ಬೇಕಾಗಿಲ್ಲ ನನಗೆ ಓದೋ ಮನಸ್ಸು ಉಂಟೋ ನಮ್ಮ ತಂದೆ ಲೇಖನ ಓದೋ ಮನಸ್ಸು ಉಂಟೋ ಅಂತ ಕೇಳಿದ್ರಂತೆ ಮನಸ್ಸು ಉಂಟು ಇಷ್ಟಾನೂ ಉಂಟು ಸಿಕ್ಕ ತುಂಬ ಉಪಕಾರ ಆಗ್ತದೆ ಅಂದ್ರಂತೆ ನಾನು ಕೊಡ್ತೇನೆ ನಿಮಗೆ ಅಂದ್ರಂತೆ ಎರಡು ಪ್ಯಾಕೆಟ್ ಮಾಡಿದ್ರಂತೆ ಮಾಡಿ ಒಟ್ಟನ್ನು ಬರೆದಾರೆ ನಾನು ಕೊಟ್ಟೇನು ನಿಮಗೆ ಆ ಒಟ್ಟು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಉಪನ್ಯಾಸಗಳು ಹನ್ನೆರಡು ಉಪನ್ಯಾಸ ಸರ್ವಸಾಮಾನ್ಯವಾದ ರಾಜ್ಯಶಾಸ್ತ್ರದ ಮೂಲತತ್ವಗಳು ರಾಜ್ಯವೆಂದರೇನು ರಚನೆ ಹೇಗಿರಬೇಕು ಇವನು ಕುರಿತವು ಇದು ಮೊದಲ ಭಾಗ ಎರಡನೇ ಭಾಗದಲ್ಲಿ ಆಡಳಿತ ವಿಚಾರ ಇವು ಹನ್ನೆರಡು ಉಪನ್ಯಾಸಗಳು ಇಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ ಎಂದು ಹೇಳುತ್ತಾ ಎರಡು ದೊಡ್ಡ ದೊಡ್ಡ ದಫ್ತರ್ಗಳನ್ನು ನಾನು ಮುಂದಿಟ್ಟರು ನಾನು ದಫ್ತರ್ಗಳನ್ನು ಕೈದಿಟ್ಟುಕೊಂಡು ನೋಡಿದೆ ದಪ್ಪವಾದ ಬೆಳೆಯ ಫುಲ್ ಸ್ಕೇಪ್ ಕಾಗದದ ಮೇಲೆ ವಿಷದವಾದ ಕೈ ಬರಹದಲ್ಲಿ ಯಾರೋ ಅದನ್ನು ಬರೆದಿದ್ದರು ನಾನು ಹೇಳಿದೆ ಇದು ನನ್ನ ಪಾಲಿಗೆ ದೊಡ್ಡ ಭಾಗ್ಯ ಅವರೇನು ಹೇಳಿದರು ಆನಂದರಾಯರು ನೀವು ಮೊದಲು ಒಂದು ದಫ್ತರನ್ನು ತೆಗೆದುಕೊಂಡು ಹೋಗಿ ನೋಡಿ ಅದನ್ನು ವಾಪಸ್ಸು ಕೊಟ್ಟು ಎರಡನೇ ದಫ್ತರನ್ನು ತೆಗೆದುಕೊಂಡು ಹೋಗಿ ಕರೆಕ್ಟು ಎರಡೂ ಕಳೆದ್ಬಿಟ್ರೆ ಏನು ಮಾಡೋದು ಆಗಬಹುದು ತಾವೆಂದು ಉಪಕಾರವಾಯಿತು ಒಂದೇ ದಫ್ತರ್ ತಂದು ಓದಿ ಗೊತ್ತಾಗಿದ್ದ ವಾಯಿದೆ ಒಳಗಾಗಿ ಅವರಿಗೆ ತಲುಪಿಸಿದೆ ಎರಡನೇ ದಫ್ತರನ್ನು ಹಿಂದಕ್ಕೆ ಕೊಟ್ಟಾಗ ಆನಂದರಾಯರು ಕೇಳಿದರು ಆಗ ತಾವು ಗಮನ ಹಿಡಬೇಕಾದ್ದು ಇದು ಸಾವಿರದ ಒಂಬೈನೂರ ಹದಿನಾಲ್ಕರ ಹೊತ್ತಿಗೆ ಹತ್ತಿರ ಹೊತ್ತಿಗೆ ನೂರು ಬುಕ್ ತೊಗೊಂಡು ದುಡ್ಡು ಕೊಟ್ಟಿದ್ದಾರೆ ಹೇಗಿದೆ ಉಪನ್ಯಾಸಗಳು ಆನಂದರಾಯರು ಕೇಳಿದರು ನಾನು ತುಂಬ ಬೋಧಪ್ರದವಾಗಿದೆ ಅತ್ಯಂತ ಅವಶ್ಯವಾದ ತತ್ವಗಳನ್ನು ಅಭಿಪ್ರಾಯಗಳನ್ನು ಮನಸ್ಸು ಬರೆದಿದ್ದಾರೆ ಅಂತೆಲ್ಲ ಹೇಳಿದ ಮೇಲೆ ಅದಕ್ಕೆ ಕೇಳಿದ್ರಂತೆ ಇದನ್ನು ಮುದ್ರಿಸಿ ಪ್ರಕಟಿಸುವುದಕ್ಕೆ ಸುಮಾರು ಎಷ್ಟು ಖರ್ಚಾದೀತು ಅಂತ ಆನಂದರಾಯರು ಕೇಳಿದ್ರಂತೆ ಅದಕ್ಕೆ ಉತ್ಸಾಹದಿಂದ ಹೇಳಿದ್ರಂತೆ ಮೊದಲನೇ ಸಂಪುಟಕ್ಕೆ ಒಂದು ರೂಪಾಯಿ ಎರಡನೇ ಸಂಪುಟಕ್ಕೆ ಇನ್ನೊಂದು ಸಾವಿರ ಆಗಬಹುದು ಅಚ್ಚಿನ ಕರಡು ಪ್ರತಿಗಳನ್ನು ತಿದ್ದುವುದೇ ಮೊದಲಾದ ಎಲ್ಲ ಕಾರ್ಯಗಳನ್ನು ತಮ್ಮ ಅಪ್ಪಣೆಯಾದರೆ ನಾನು ನೋಡಿಕೊಳ್ಳುತ್ತೇನೆ ಇರಿಗೊಂದು ಋಣ ಇತ್ತಲ್ಲ ನೋಡೋದು ಕೊಟ್ಟಿದ್ದಾರೆ ಅಂಥೇಳಿ ನಾನು ನೋಡಿಕೊಳ್ಳುತ್ತೇನೆ ನಾನು ಯಾವ ರಸವನ್ನು ತೆಗೆದುಕೊಳ್ಳುವವನಲ್ಲ ದುಡ್ಡು ಬೇಕಾಗಿಲ್ಲ ನನಗೆ ನನ್ನ ಸ್ವಂತ ಸಂತೋಷಕ್ಕಾಗಿ ಕೆಲಸ ಮಾಡುತ್ತೇನೆ ಎಂದೆ ಆನಂದರಾಯರು ಏನು ಮಾಡಿದರು ಅಂತ ಬರೀತಾರೆ ಇಲ್ಲೇ ತಮಾಷೆ ಇರೋದು ಒಂದೆರಡು ನಿಮಿಷ ಯೋಚನೆ ಮಾಡಿ ಎರಡು ರೂಪಾಯಿ ವೆಚ್ಚವಾಗುತ್ತದೆಯೇ ನನ್ನಲ್ಲಿ ಅಷ್ಟು ಹಣ ಇಲ್ಲವಲ್ಲಪ್ಪ ಐಮ್ ಎ ಪುವರ್ ಮ್ಯಾನ್ ಅಂದ್ರಂತೆ ಆಗರ್ಭ ಶ್ರೀಮಂತರವರು ಅಂತ ಹೇಳಿದ್ದು ಐಮ್ ಎ ಪುವರ್ ಮ್ಯಾನ್ ಅಂದರು ಈ ಉತ್ತರ ಬಂದ ಮೇಲೆ ಅಲ್ಲಿ ಇನ್ನೊಂದು ಕ್ಷಣ ಇರೋದಕ್ಕೂ ನನಗೆ ತಾಳ್ಮೆ ತ ಕಳೆದು ಹೋಯಿತು ತಾವು ಆಲೋಚಿಸೋಣವಾಗಲಿ ಎಂದು ಹೇಳಿ ಕೈ ಮುಗಿದು ಹೊರಗೆ ಬಂದುಬಿಟ್ಟೆ ಆನಂದರಾಯರು ಲೋಭಿ ಎಂದು ತಿಳಿಯಲು ನನಗೆ ಕಾರಣ ಇರಲಿಲ್ಲ ಲೋಭಿ ಅಲ್ಲ ಅವರು ಅವರು ವಾಯಮ್ ಸಿ ಎಂಬ ಕ್ರಿಶ್ಚಿಯನ್ ಸಂಸ್ಥೆಗೂ ಶ್ರೀನಿವಾಸ ಮಂದಿರಕ್ಕೂ ಸಾರ್ವಜನಿಕ ಸಂಸ್ಥೆಗಳಿಗೂ ಯಥೋಚಿತ ದ್ರವ್ಯ ಸಹಾಯ ಮಾಡಿದ್ದಾರೆಂಬುದು ನನಗೆ ಗೊತ್ತಿತ್ತು ನನ್ನ ಸ್ವಂತ ಅನುಭವದಲ್ಲಿ ಅವರು ಉದಾರಿಯಾಗಿದ್ದರು ನೂರು ಪುಸ್ತಕವನ್ನು ಕೊಟ್ಟಿದ್ದಿರಲ್ಲ ದೂರು ಕೊಟ್ಟಿದ್ದಿರಲ್ಲ ಉದಾರಿಯಾಗಿದ್ದರು ಆದರೆ ಈಗ ಯಾಕೆ ಮಾಡಲಿಲ್ಲ ಅಂದರೆ ಅವರು ಕಾರಣ ಹೇಳ್ತಾರೆ ಸಾವಿರದ ಒಂಬೈನೂರ ಹೊತ್ತಿಗೆ ನನ್ನ ರಾಜಕೀಯ ಪಂಥ ಎಂಥದ್ದೆಂಬುದು ಆನಂದರಾಯರಿಗೆ ಗೊತ್ತಿರಲಿಲ್ಲ ಹದಿನಾಲ್ಕರ ಹೊತ್ತಿಗೆ ನಾನು ಬರೆದಿದ್ದರು ಒಂದು ದೃಷ್ಟಿಯಿಂದ ಶ್ರೀನಿವಾಸ ಶಾಸ್ತ್ರಗಳಿಗೆ ಸಹಚಾರಿ ಎಂಬುದು ಸಿದ್ಧವಾಗಿತ್ತು ಅದು ಆನಂದರಾಯರಿಗೆ ತಿಳಿದು ಬಂದಿರಬೇಕು ಎರಡು ಸಾವಿರ ರೂಪಾಯಿ ಅವ್ರ ತಂದೆ ಪುಸ್ತಕ ಪ್ರಿಂಟ್ ಮಾಡಿಕೊಡ್ತೀನಿ ಅಂದಾಗ ಅಷ್ಟು ದುಡ್ಡಿಲ್ಲಪ್ಪ ಬೇಡ ನನಗೆ ಅಂದ್ರಂತ ಇದು ಹೇಳ್ತಾರೆ ಹೀಗೆ ಆನಂದರಾಯರು ತಮ್ಮ ಅವರು ಜೀವನ ದರ್ಶನವನ್ನು ತುಂಬ ಈಸಿಯಾಗಿ ಮಾಡ್ತಾರೆ ಸಾಹಿತ್ಯ ಪ್ರೇಮಿಗಳಾಗಿದ್ದಂಥವ್ರು ಆನಂದರಾಯರು ಅದು ಹೇಳ್ತಾರೆ ಒಂದೇ ಮಾತನ್ನು ಕೊನೆಗೆ ಹೇಳ್ತಾರೆ ಅವ್ರು ಹೇಗಿದ್ದರು ಅಂದರೆ ಅವರು ಹೆಚ್ಚಿನ ಸಾಹಸಕ್ಕೆ ಹೋಗದಿದ್ದರೂ ಅವಶ್ಯವಾಗಿ ಆಗಬೇಕಾದ್ದರಲ್ಲಿ ಕಡಿಮೆ ಮಾಡಿದವರಲ್ಲ ಒಟ್ಟು ದಿವಾನಗಿರಿ ಬಗ್ಗೆ ಹೇಳೋದಾದರೆ ಏನು ಮಾಡಬೇಕೋ ಮಾಡಿದರೂ ಹೆಚ್ಚಿನ ಸಾಹಸಕ್ಕೆ ಹೋಗಲಿಲ್ಲ ಒಂದು ಉದಾಹರಣೆ ಕೊಡ್ತಾರೆ ಡಿ ವಿ ಜಿ ಆ್ಯಸ್ ಓನ್ಲಿ ಹಿ ಕ್ಯಾನ್ ಡೂ ಇಟ್ ಮ್ಯಾಗ್ನಿಫಿಸೆಂಟ್ ಕಂಪ್ಯಾರಿಸನ್ ನಮ್ಮ ಮನೆಯ ಬಾವಿಯಲ್ಲಿ ನೀರು ಊರು ಮುಂದಿನ ಕೆರೆಯಷ್ಟು ಇಲ್ಲ ನಮ್ಮ ಮನೆಯ ಬಾವಿಯಲ್ಲಿ ನೀರು ಊರ ಮುಂದಿನ ಕೆರೆಯಲ್ಲಿರುವಷ್ಟು ಇಲ್ಲ ಆದರೆ ನಮ್ಮ ಮನೆಯವರ ಉಪಯೋಗಕ್ಕಾಗಿ ನೆರಮನೆಗೆ ಹೋಗಬೇಕಾದದ್ದಿಲ್ಲ ಎಷ್ಟು ಒಳ್ಳೆ ಮಾತು ನೋಡಿ ನಮ್ಮ ಮನೇಲಿ ಬಾವಿಯಲ್ಲಿ ನೀರು ಕೆರೆಯಲ್ಲಿರುವಷ್ಟಿಲ್ಲ ಆದರೆ ನಮ್ಮ ಮನೆಗೆ ಸಾಕೋ ಪಕ್ಕದ ದನಕ್ಕೆ ಹೋಗೋಕ್ಕೆ ಕಾರಣ ಇಲ್ಲ ಇದು ಒಂದು ಸಂತೋಷದ ಸಂಗತಿ ಅಲ್ಲವೇ ಅಂದರೆ ಆನಂದರಾಗಿರೋ ಕೆಲಸ ಮಾಡಿದ್ದು ಹಾಗೆ ಸಾಹಸ ಮಾಡಿ ದೊಡ್ಡದು ಮಾಡೋದೇ ಹೋದರೂ ಕಮ್ಮಿ ಮಾಡಲಿಲ್ಲ ಅಂತ ಹೇಳ್ತಾರೆ ಮುಂದಿನ ಪ್ರಸಂಗ ಬರುತ್ತಲ್ಲ ಡಿ ಗೆಟ್ಸ್ ಎಕ್ಸೈಟೆಡ್ ಅಬೌಟ್ ಇಟ್ ಅದು ಬಹುಶಃ ಅದು ಅತ್ಯಂತ ದೊಡ್ಡ ಭಾಗ ಅಂದರೆ ಅದು ಈ ಪುಸ್ತಕದಲ್ಲೇ ದೊಡ್ಡ ಭಾಗ ಅವರಿಗೆ ಮೋಕ್ಷಗೊಂಡ್ ವಿಶ್ವೇಶ್ವರನವರಿಗೆ ಬರೀಬೇಕಾದರೆ ಅವ್ರಿಗೆ ಯಾವ ಪದವೂ ಸಾಲೋದಿಲ್ಲ ಒಂದು ಸಲ ತಾವು ಗಮನಿಸಿ ಕೇರ್ಫುಲ್ಲಾಗಿ ಓದಿದರೆ ಅವ್ರ ಪುಸ್ತಕಗಳನ್ನು ಓದಿದರೆ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬರೆದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಬರೀಬೇಕಾದರೆ ಅನಿಸುತ್ತೆ ಭಾವನೆಗಳು ಆಳವಾದ ಭಾವನೆಗಳು ಸೇರಿಕೊಂಡಾಗ ತುಮಲ ಬಂದು ಎಲ್ಲಿ ಯಾವ್ದು ಬರೀಬೇಕು ಅಂತ ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗಿಬಿಡ್ತದೆ ಪರಿಷ್ಕಾರ ಮಾಡಿದರೂ ಕೂಡ ಅಲ್ಲಿ ಕಡೆ ಸಂಗತಿ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ ಅಂದರೆ ಅವರಿಗೆ ಅಷ್ಟು ವಿಷಯದ ಹೇಳೋದಕ್ಕೆ ಗೋ ಬಗ್ಗೆ ಮುಂದೆ ಬಂದಂಥವ್ರು ಯಾರು ಆನಂದರಾಯರ್ ನಂತರ ಅಂದರೆ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಎಷ್ಟು ಘಟನೆಗಳು ಬಂದಿದೆ ಅದರೊಳಗೆ ನನಗನ್ಸುತ್ತೆ ನಮ್ಮ ಜೀವನಕ್ಕೊಂದು ಪರಿಷ್ಕಾರ ಬರಬೇಕಾದ್ರೆ ಈ ಅಧ್ಯಾಯವನ್ನು ಸ ಕೂಲಂಕಷವಾಗಿ ನೋಡಬೇಕು ನಾವು ವಿಶ್ವೇಶ್ವರಯ್ಯವ್ ದಂತಕತೆಗಳಾಗಿ ಹೋಗ್ಬಿಟ್ಟಿದ್ದಾರೆ ನಮ್ಮೊಳಗೆ ಹಾಗಿದ್ದರಂತೆ ಹೀಗಿದ್ದರಂತೆ ರಾತ್ರಿ ಬರೀಬೇಕಾದ್ರೆ ಮೇಣಬತ್ತಿ ಹಚ್ಕೋತಾಯಿದ್ರು ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ಸರ್ಕಾರದ ಮೆಣಬತ್ತಿ ಸ್ವಂತ ಮಾಡಬೇಕಾದ್ರೆ ಆರು ಸೋಟಿಂದ ಹಚ್ಕೋತಾ ಪೆನ್ ಕೂಡ ಇಟ್ಕೊಂಡಿದ್ರು ಅಂತೆಲ್ಲ ಕೇಳ್ತೀವಿ ದಂತಕಥೆಗಳ ಥರ ಆದರೆ ವಿಶ್ವೇಶ್ವರಯ್ಯವರು ನೂರಂಟು ಮುಖಗಳನ್ನು ಹಲವು ಮುಖಗಳನ್ನು ಸಮರ್ಥವಾಗಿ ಪರಿಚಯ ಮಾಡಿದ್ದು ಬಹುಶಃ ಡಿವಿಜಿ, ವಿ ಜಿ ಮಾತ್ರ ಅನಿಸುತ್ತೆ ನನಗೆ ಹೇಗೆ ಪರಿಚಯ ಮಾಡಿಸ್ತಾರೆ ವಿಶ್ವೇಶ್ವರಯ್ಯವರು ಮೈಸೂರಿಗೆ ಯಾವಾಗ ಬಂದರು ಅಂತ ಅವರು ದಿವಾನ್ರಾಗಿ ಬಂದವರಲ್ಲ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಗೆ ಬಂದುಬಿಟ್ಟಿದ್ದಾರೆ ಅವರು ಅಂದರೆ ಇನ್ನು ಆನಂದರಾಯರು ದಿವಾನ್ರಾಗಿದ್ದರು ಅವ್ರು ಬಂದದ್ದು ಚೀಫ್ ಇಂಜಿನಿಯರ್ ಆಗಿ ಬಂದರು ಚೀಫ್ ಇಂಜಿನಿಯರ್ ಬರೋದಕ್ಕೆ ಕಾರಣ ಇತ್ತು ಅವ್ರು ಬಾಂಬೆದಲ್ಲಿದ್ದರು ಮೊದಲು ಪುನಾದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಒಬ್ಬ ಕ್ಯಾಪ್ಟನ್ ಡಾಸ್ ಅಂತ ಇದ್ದ ಚೀಫ್ ಇಂಜಿನಿಯರ್ ಇದ್ದ ಅವನು ಯುರೋಪಿಯನ್ ಮನುಷ್ಯ ಬಹಳ ಸಮರ್ಥ ಮನುಷ್ಯ ಆತ ಸಾಹಸಿ ಬೇರೆ ಅವನೇನೋ ಒಂದು ಸಲ ಈ ನದಿಯಲ್ಲಿ ಪ್ರವಾಹ ಬಂದಾಗ ಹೋಗ್ಬಿಟ್ಟು ಅವನು ಕೊಚ್ಕೊಂಡು ಹೋಗಿ ಸತ್ತೋದ ಅಂತಾನೋ ಕೇಳ್ದಂಗೆ ಇತ್ತು ಡಾಸ್ ಅನ್ನೋ ಚೀಫ್ ಇಂಜಿನಿಯರು ಪ್ರವಾಹ ಬಂದಾಗ ನದಿಯಲ್ಲಿ ಈಸೋಕ್ಕೆ ಹೋಗ್ಬಿಟ್ಟೋ ಏನೋ ಕೊತ್ತಿಗೆ ಅಪ್ಪ ಅಂತ ಹೇಳ್ತಾರೆ ಆಗ ಬಹಳಷ್ಟು ಜನ ದುಃಖಪಟ್ಟರಂತೆ ಡಾಸ್ ಅಂತ ಇಂಜಿನಿಯರ್ ಎಲ್ಲಿ ಸಿಗ್ತಾರೆ ಅಂತ ಆಗ ಮಹಾರಾಜರು ಇವನು ಕರೆಸಿದ್ರಂತೆ ಚೀಫ್ ಇಂಜಿನಿಯರ್ ಎಕ್ಬಾ ಅಂತ ಮೈಸೂರಿಗೆ ಕರೆಸಿದರು ಬಂದು ಮೂರು ವರ್ಷ ಇದ್ದರು ಮೂರು ವರ್ಷದ ನಂತರ ಅವರು ದಿವಾನ್ರಾದರು ಅವರು ದಿವಾನ್ರಾದಾಗ ಬಹಳ ಚೌಕಾಶಿಯಾಯಿತು ದೇಶದಲ್ಲಿ ಅಂತ ಬರೀತಾರೆ ಸೋಜಗಾಯಿತು ಜನಕ್ಕೆಲ್ಲ ಮತ್ತು ಮಾತಾಡುವಂಥ ವಿಷಯ ಒಂದು ಸೋಜಗದ ಸಂಗತಿ ಹೋಯಿತು ಚರ್ಚೆಗೆ ಆಸ್ಪದ ಆಯಿತು ಅಂತ ಯಾಕಂದರೆ ಅಲ್ಲಿವರೆಗೂ ಯಾರು ಆಡಳಿತ ವರ್ಗದಲ್ಲಿದ್ದರೋ ಸೆಕ್ರೆಟರಿಯೇಟಲ್ಲಿದ್ದರೋ ಅವ್ರು ಮಾತ್ರ ದಿವಾನರಾಗ್ತಿದ್ರು ವಿಶ್ವೇಶ್ವರಯ್ಯನವರು ಆಡಳಿತ ವರ್ಗದಲ್ಲಿದ್ದವರಲ್ಲ ಸಿವಿಲ್ ಸರ್ವೀಸಲ್ಲಿದ್ದವರಲ್ಲ ಅವರು ಅವ್ರು ಇಂಜಿನಿಯರ್ ಆಗಿದ್ದವರು ಟೆಕ್ನಿಕಲ್ ಸರ್ವೀಸಸ್ ಅಂತ ಹೆಸರು ಅದಕ್ಕೆ ಟೆಕ್ನಿಕಲ್ ಸರ್ವೀಸನ್ ದಿವಾನ್ರಾಗು ಹಂಗಿಲ್ಲ ಎಲ್ಲರೂ ಏನು ಅಂದ್ಕೊಂಡಿದ್ದರು ಅಂತಂದರೆ ಪಾಪ ವಿಶ್ವೇಶ್ವರಯ್ಯನವರಿಗೆ ಟೆಕ್ನಿಕಲ್ ಮನುಷ್ಯ ಆಡಳಿತ ಜ್ಞಾನ ಇರಲಿಕ್ಕಿಲ್ಲ ಅವರಿಗೆ ಅವ್ರು ತರೋದು ಸರಿಯಲ್ಲ ಮತ್ತು ಇನ್ನೊಂದು ಮೈಸೂರು ಬಗ್ಗೆನೇ ಗೊತ್ತಿಲ್ಲ ಅವರಿಗೆ ಒಂದೇ ಮೂರು ವರ್ಷ ಆಯಿತು ಅವ್ರಲ್ಲ ಹೊರಗಡೆ ಇದ್ದವರು ಯಾಕೆ ತಂದರು ಅಂತ ಮತ್ತು ಅವ್ರಿಗೆ ಸಮರ್ಥರಾದವರು ತುಂಬ ಜನ ಇದ್ದರಂತೆ ದಿವಾನ್ರಾಗ್ತಾರೆ ಅಂತ ಅದರಲ್ಲಿ ಪ್ರಮುಖವಾದ ಹೆಸರು ಎಚ್ ವಿ ನಂಜುಂಡಯ್ಯನವರು ಎಚ್ ಫೋಟೋ ಇಲ್ಲೆಲ್ಲೋ ಇದೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲನೇ ಅಧ್ಯಕ್ಷರಾದಂಥವ್ರು ದೊಡ್ಡ ಸಾಧನೆ ಮಾಡಿದಂಥವ್ರು ಅವರು ಇದ್ದರು ಅವರು ಎಮ್ ಎಮ್ ಪಾಸ್ ಮಾಡ್ಕೊಂಡಿದ್ದರಂತೆ ಆಗಿನ ಕಾಲಕ್ಕೆ ಮತ್ತು ಎಷ್ಟು ಅನುಭವ ಸಿಕ್ಕಾಪಟೆ ಅನುಭವ ಎಲ್ಲ ಮಟ್ಟಗಳಲ್ಲಿದ್ದಂಥವ್ರು ಅಸಿಸ್ಟೆಂಟ್ ಸೆಕ್ರೆಟರಿ ಹುದ್ದೆಯಿಂದ ಚೀಫ್ ಸೆಕ್ರೆಟರಿ ತನಕ ಆಗಿದ್ದವರು ಮತ್ತು ಮಹಾಜ್ಞಾನಿಗಳು ಪ್ರೌಢವಾಗಿ ಮಾತಾಡೋವಂಥವ್ರು ಎಲ್ಲ ಶಕ್ತಿ ಇತ್ತು ಅವ್ರು ಆಗ್ತಾರೆ ಅಂತ ಅಂದ್ಕೊಂಡಿದ್ದರಂತೆ ಆದರೆ ಅವ್ರು ಆಗದೇ ಇವರಾಗೋದಕ್ಕೆ ಕಾರಣ ಯಾರು ಅಂತ ಜನ ವಿಚಾರ ಮಾಡ್ತಿದ್ದರಂತೆ ಅದಕ್ಕೆ ಡಿ ಒಂದೇ ಮಾತು ಹೇಳ್ತಾರೆ ಅದಕ್ಕೆ ಮುಖ್ಯ ಕಾರಣರು ಶ್ರೀಮನ್ ಮಹಾರಾಜರು ಎಂಬುದರಲ್ಲಿ ಏನೂ ಸಂದೇಹವಿಲ್ಲ ಅದರಲ್ಲಿ ಬೇರೆ ಯಾರ ಕೈ ಕೈವಾಡವೂ ಇರಲಿಲ್ಲ ಹಾಗಾದರೆ ಮಹಾರಾಜರು ವಿಶ್ವೇಶ್ವರಯ್ಯನವರನ್ನು ಯಾಕೆ ಮಾಡಿದರು ದಿವಾನರಾಗಿ ಸಿವಿಲ್ ಸರ್ವಿಸ್ನವ್ರು ಬಿಟ್ಟು ಯಾಕೆ ಮಾಡಿದರು ಅಂತಂದರೆ ಅವ್ರು ಹೇಳ್ತಾರೆ ಹಿಂದೆ ಆರೇಳು ವರ್ಷ ಅಥವಾ ಏಳೆಂಟು ವರ್ಷ ಆ ದಿವಾನಗಿರಿ ನಡೆದಂಥ ರೀತಿಯಲ್ಲಿ ಅದು ಹೇಳಿದ್ನಲ್ಲ ಆರ ಕೇಳಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ಒಂದೇ ಗತಿಯಲ್ಲಿ ಹೋಗ್ತಾಯಿತ್ತು ಆ ಲವಲವಿಕೆ ಉತ್ಸಾಹ ಕಮ್ಮಿ ಆಗಿಬಿಟ್ಟಿತ್ತು ಮತ್ತಿನ್ನೊಂದು ಏನಾಗುತ್ತೆ ಅಂದರೆ ಒಂದು ಸಲ ಇರೋಕ್ಕೆ ಶುರು ಮಾಡಿದರೆ ಹಾಗೆ ಅಭ್ಯಾಸ ಆಗಿ ಹೋಗ್ಬಿಡುತ್ತೆ ನಮಗೆ ಕೇಳ್ತಾರೆ ಯು ಬಿಕಮ್ ಆ್ಯಸ್ ಗುಡ್ ಆ್ಯಸ್ ದಿ ಎನ್ವೈರನ್ಮೆಂಟ್ ಅಂತ ನೀವು ವಾತಾವರಣ ಹೇಗಿರ್ತೀರೋ ಹಾಗಾಗಿಬಿಡುತ್ತೆ ಅಂತ ಸಮಾನ ಹೇಳೋದುಂಟು ಒಂದು ಒಳ್ಳೆಯ ಧ್ಯಾನ ಮಂದಿರಕ್ಕೆ ಹೋಗಿ ಕೂತ್ಕೊಂಡಾಗ ಶಾಂತವಾದ ಧ್ಯಾನ ಮಂದಿರ ಅಲ್ಲಿ ನಿಮಗೆ ನಿಜವಾಗಲೂ ಕೆಮ್ಮು ಬಂದರೂ ಕೆಮ್ಮೋ ಮನಸ್ಸು ಬರೋಲ್ಲ ತುಂಬ ತರ್ಕೊಳ್ಳೋಕ್ಕಾಗ್ದೆ ಹೊರಗೆ ಹೋಗ್ಕೇಂಬರ್ತೇವೆ ಅದೇ ಮನುಷ್ಯ ಮಾರ್ಕೆಟಲ್ಲಿದ್ದಾಗ ಏನು ಮಾಡ್ತಾನೆ ಹೋ ಅಂತ ಕಿರಿಚಿಗೊಳ್ತಾನೆ ಅದೇ ಪೇಪರ್ ಬಿಸಾಕೆ ಹಾಕ್ತಾನೆ ಯಾಕೆ ಅದೇ ಮನುಷ್ಯ ಯಾಕೆ ಹಿಂಗೆ ಹಾಕ್ತಾನೆ ಅವ್ನು ವಾತಾವರಣ ನಿರ್ಮಾಣ ಮಾಡ್ತು ಅಂತ ಸುತ್ತಮುತ್ತಲ ವಾತಾವರಣ ಅದಕ್ಕೆ ಮಹಾರಾಜರ ಚಿಂತೆ ಆಗ್ಬಿಟ್ಟಿತ್ತು ನಮ್ಮ ಅಧಿಕಾರ ವರ್ಗದಲ್ಲಿ ಚುರುಕುತನ ಬರ್ತಾ ಇಲ್ಲ ಆಲಸ್ಯಗಳಾಗಿಬಿಟ್ಟಿದ್ದೀವಿ ಮತ್ತು ಇನ್ನೊಂದು ಅದೇ ಹಾದಿಯಲ್ಲಿ ಹೋಗಿ ಹೋಗಿ ಹೊಸತನ ಬರಲಿಲ್ಲ ಅಂತ ಅದಕ್ಕೆ ಇಂಡಕ್ಟಿಂಗ್ ನ್ಯೂ ಬ್ಲಡ್ ಅಂತಾರೆ ಹೊರಗಿನವ್ರು ಬಂದರೆ ಒಂದು ಹೊಸ ವಿಷಯ ಬರ್ತದೆ ಈಗ ಸಾಮಾನ್ಯವಾಗಿ ಉಂಟು ಹೊರಗಿನವ್ರು ಬಂದರೆ ಒಂದು ಹೊಸ ವಿಷಯ ತರ್ತಾರಲ್ಲ ಅದಾಗಲಿ ಅಂತ ವಿಶ್ವೇಶ್ವರ ಬಗ್ಗೆ ಸುಮಾರು ಕೇಳಿದರು ಮಹಾರಾಜರು ತುಂಬ ಕೇಳಿದರು ಒಂದು ಮೂರು ನಾಲ್ಕು ಸಲ ಲೆಟರು ಕಳಿಸಿದ್ರಂತೆ ಬಂದುಬಿಡಿ ಮೈಸೂರಿಗೆ ಅಂತ ಬರೆದಿದ್ದರಂತೆ ಆಗ ಬರೀತಾರವರು ಮಹಾರಾಜರು ಎರಡು ಮೂರು ಸಾಲಿಗೆ ಉದ್ಯೋಗ ಮಾಡಲು ಆಹ್ವಾನಿಸಿದ್ದರು ಆದರೆ ಮೈಸೂರಿನಲ್ಲಿ ವಿಶ್ವೇಶ್ವರಯ್ಯನವರು ಅಪೇಕ್ಷಿಸಬಹುದಾದದ್ದು ಏನೂ ಇರಲಿಲ್ಲ ಯಾಕಂದರೆ ಸಂಬಳ ಅಧಿಕಾರದ ಮನ್ನಣೆ ಅಧಿಕಾರ ವ್ಯಾಪ್ತಿ ಇವು ಯಾವ ಬೊಂಬಾಯಿ ಸರ್ವೀಸಲ್ಲಿ ಕಮ್ಮಿಯಾಗಿರಲಿಲ್ಲ ಬೇಕಾದಷ್ಟಿತ್ತು ಅವರಿಗೆ ಆದರೆ ಮೈಸೂರು ಬರೋದಕ್ಕೆ ಒಂದೇ ಒಂದು ಕಾರಣ ಇತ್ತು ಅಂದರೆ ಅವರಿಗೆ ನನ್ನಿಂದ ಏನಾದರೂ ಸಾಧ್ಯ ಆಗತ್ತಾ ಅವ್ರ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಅವರು ಮೈಸೂರಿನಲ್ಲಿ ಅಪೇಕ್ಷೆ ಮಾಡುತ್ತಿದ್ದುದು ಹುದ್ದೆಯನ್ನಲ್ಲ ಸಂಬಳ ಸಾರಿಗೆಗಳನ್ನಲ್ಲ ಅಧಿಕಾರ ವಿಸ್ತಾರವನ್ನಲ್ಲ ಅವರಿಗೆ ಬೇಕಾಗಿದ್ದುದು ಕಾರ್ಯಾವಕಾಶ ಕೆಲಸ ಮಾಡೋಕ್ಕೊಂದು ಅವಕಾಶ ಬೇಕು ದೇಶಾಭ್ಯುದಯಕ್ಕಾಗಿ ಯಾವ ಯಾವ ಏರ್ಪಾಟು ಅವಶ್ಯವೆಂದು ಮನಸ್ಸಿನಲ್ಲಿ ಕಂಡುಕೊಂಡಿದ್ದರೋ ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಅವಕಾಶ ಬೇಕೆಂಬುದು ವಿಶ್ವೇಶನ ಮನಸ್ಸಾಗಿತ್ತು ಈ ಹುದ್ದೆಗೆ ಚೀಫ್ ಇಂಜಿನಿಯರ್ ಬಂದಾಗ ಬಂದರು ಮುಂದೆ ಮೂರು ವರ್ಷಕ್ಕೆ ಇವರು ದಿವಾನರಾದರು ಸಾಮಾನ್ಯವಾಗಿ ಪ್ರಶ್ನೆ ಜನ ಚಿಂತೆ ಮಾಡೋಕ್ಕೆ ಶುರು ಮಾಡಿದರು ನಂಜುಂಡಯ್ಯನವರು ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ಇವರಾಗ್ಬಿಟ್ರಲ್ಲ ಹಾಗಾದರೆ ಅವ್ರಿಗೆ ಇವ್ರಿಗೆ ಮತ್ಸರ ಬಂದ್ಬಿಡುತ್ತೆ ಹಾಗಾದರೆ ಬರುತ್ತೆ ಅಂತ ವೈಮನಸ್ಸ್ಯ ಖಂಡಿತ ಬರಲಿಲ್ಲ ಅಂತ ಹೇಳ್ತಾರೆ ಖಂಡಿತ ಬರಲಿಲ್ಲ ಎಷ್ಟು ದೊಡ್ಡವರಿಬ್ಬರು ಅಂತಂದರೆ ಒಂದು ಪದ್ಯ ಒಂದು ಸಾಲು ಬರೀತಾರೆ ಡಿವಿಜಿಲಿ ನಂಜುಂಡಯ್ಯನವರು ತಮಗೆ ಸಲ್ಲಬೇಕಾದುದನ್ನು ನಿರೀಕ್ಷಿಸಿಕೊಂಡಿದ್ದ ಪದವಿಯನ್ನು ವಿಶ್ವೇಶ್ವರಯ್ಯನವರು ಆಕ್ರಮಿಸುವಂತಾದ ಕಾರಣ ಅವರಿಬ್ಬರ ಮನಸ್ಸುಗಳಲ್ಲಿ ಕೊಂಚಾದರೂ ಕಹಿ ಉಂಟಾಗಿರಬೇಕೆಂದು ಯಾರಾದರೂ ಭಾವಿಸಿದ್ದರೆ ಅದು ತಪ್ಪು ಯಾಕಂದರೆ ನಂಜುಂಡಯ್ಯನವರು ವಿಶ್ವೇಶ್ವರ ಒಂದೇ ಪಂಗಡಕ್ಕೆ ಸೇಗಿದವರು ಯಾಕೆ ಸೇರಿದ್ದರು ಅಂದರೆ ಮೊದಲಿನಿಂದಲೂ ಸ್ನೇಹಿತರಾಗಿದ್ದವರು ಆಮೇಲೂ ಅದೇ ರೀತಿ ಸ್ನೇಹಿತರಾಗಿ ಉಳಿದಿದ್ದವರು ನೋಡಿ ಹೇಗಿತ್ತು ಅಂದರೆ ವೆಂಕ್ ವಿಶ್ವೇಶ್ವರಯ್ಯನವ್ರಿಗೆ ಗೊತ್ತಂತೆ ಯಾವ ಸಂದರ್ಭದಲ್ಲಿ ಯಾವ ಕ್ಷೇತ್ರದ ನಂಜುಂಡೈನವ್ರು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಅದಕ್ಕೆ ಆ ಕ್ಷೇತ್ರಗಳಲ್ಲಿ ಅವರಿಗೆ ಪೂರ್ತಿಯ ಫ್ರೀಡಮ್ ಕೊಟ್ಟಿದ್ದರು ಅದಲ್ಲದೆ ನಂಜುಂಡೈನವ್ರು ಹೇಳೋರಂತೆ ಆ ಕೆಲಸಕ್ಕೆ ವಿಶ್ವೇಶ್ವರಯ್ಯನೇ ಸರಿಯಪ್ಪ ನನ್ನ ಕಡೆಯಿಂದ ಆಗೋಲ್ಲ ಅದು ಆಡಳಿತ ಅವನಿಗೇ ಸರಿ ಅಂತ ಹೇಳೋದು ಅಂದರೆ ಇಬ್ಬರು ಒಬ್ಬರೊಬ್ಬರನ್ನ ಹೇಗೆ ಮೆಚ್ಚಿಕೊಂಡಿದ್ದರು ಅಂತ ಇದು ಅಪರೂಪ ಸಂಬಂಧ ಇದು ಸಾಮಾನ್ಯವಾಗಿ ನಿನ್ನೆ ಹೇಳ್ತಾ ನಾನು ಎರಡು ಸಲಗ ಒಂದೇ ಕೊಳದಲ್ಲಿ ಬಿಡಬಾರ್ದು ಅಂತ ಇದೊಂದು ವಿಪರೀತ ಒಂದು ಎಕ್ಸೆಪ್ಷನ್ ಅನಿಸುತ್ತೆ ಇಬ್ಬರು ಜೊತೆಗಿದ್ರು ಹೇಗೆ ಪೂರಕವಾಗಿದ್ದರು ಒಬ್ರಿಗೊಬ್ಬರು ಅಂತ ಇದು ನೋಡಿದಾಗ ಅನಿಸುತ್ತೆ ಎಷ್ಟೋ ಸಲ ಮೀಟಿಂಗಲ್ಲಿ ವಿಶ್ವೇಶ್ವರಯ್ಯವರು ನಂಜುಂಡಯ್ಯನ ಬಗ್ಗೆ ಹೇಳೋರಂತೆ ನೋಡಿ ಎಷ್ಟು ಒಳ್ಳೆಯ ಕೆಲಸ ಮಾಡೋದು ನಂಜುಂಡೆಯವರು ಅಂತ ಸುಮ್ನೇ ಸ್ವಾಮಿ ನೀವು ಮಾಡಿದ್ವಿ ಒಂದು ನಂದೇನು ಅಂತ ಅವ್ರ ಇವರು ಇದು ನೋಡಿ ಜನಕ್ಕೆ ಅಸೂ ಆದದ್ದು ಉಂಟು ಅಂತ ಹೇಳ್ತಾರೆ ಡಿವಿಜಿಕೆಲ್ಲ ಒಂದು ಕಡೆಗೆ ಇದು ನೋಡಿದಾಗ ಒಂದು ನನಗೆ ಈ ಹ್ಯೂಲೆಟ್ ಎಂಡ್ ಪ್ಯಾಕರ್ಡ್ ಅಂತ ಒಂದು ಕಂಪ್ನಿ ಇದೆ ಇಲ್ಲಿ ಹ್ಯೂಲೆಟ್ ಎಂಡ್ ಪ್ಯಾಕರ್ಡ್ ಅಂತ ಕಂಪ್ಯೂಟರ್ ಪೆರಿಫರೆಲ್ಸ್ ಎಲ್ಲ ಮಾಡುವಂಥ ಕಂಪ್ನಿ ಅದು ಹ್ಯೂಲೆಟ್ ಆ್ಯಂಡ್ ಪ್ಯಾಕರ್ಡ್ ಕಂಪ್ನಿ ಹೆಸರು ಹ್ಯಾಕ್ ಬಂತು ಅಂದರೆ ಇಬ್ಬರು ಅವರು ಹ್ಯೂಲೆಟ್ ಅಂತ ಬಾ ಪ್ಯಾಕರ್ಡ್ ಅಂತ ಇಬ್ರು ಅವರು ಹೆಸರು ಇಡಬೇಕಾದ್ರೆ ಪ್ಯಾಕರ್ಡ್ ಹ್ಯೂಲೆಟ್ ಅಂತ ಇಡಬೇಕಾ ಹ್ಯೂಲೆಟ್ ಪ್ಯಾಕರ್ಡ್ ಅಂತ ಇಡಬೇಕು ಅಂತ ಚರ್ಚೆ ಬಂತಂತೆ ನೋಡೋದು ನೆನಪಾದದ್ದು ನನಗದು ಇಬ್ಬರು ಅಂತ ಇಬ್ಬರು ಬೇಡ ಟಾಸ್ ಮಾಡಿಬಿಡೋಣ ಹ್ಯೂಲೆಟ್ ಪ್ಯಾಕರ್ಡ್ ಟಾಸ್ ಮಾಡೋದು ಯಾವನು ಗೆಲ್ತಾನೋ ಅವನೇನು ಅಪೇಕ್ಷೆ ಮಾಡಿದೆ ನನಗಾಗಲಿ ಅಂತ ತಮಾಷೆ ಅಂದರೆ ಪ್ಯಾಕರ್ಡ್ ಒಂದ ಟಾಸ್ ಪ್ಯಾಕರ್ಡು ಟಾಸ್ ಗೆದ್ದಂತೆ ಗೆದ್ದುಬಿಟ್ಟು ಹ್ಯೂಲೆಟ್ ಫೆಸರು ಫಸ್ಟ್ ಇರಲಿ ಅಂದಂತೆ ಅವನು ಸಾಮಾನ್ಯ ಮಾಡೋದೇನು ಹೇಳಿ ನಾನು ಗೆದ್ದರೆ ನನ್ನ ಹೆಸರು ಮೊದಲು ಬರಲಿ ಅಂತ ಅನ್ಕೊಳ್ಳೋದು ಅಭ್ಯಾಸ ಇರ್ತದೆ ಅವ್ನು ತಾನು ಗೆದ್ದು ಹ್ಯೂಲೆಟ್ ಹೆಸರು ಮೊದಲು ಬರಲಿ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ ಹ್ಯೂಲೆಟ್ ಪ್ಯಾಕರ್ಡ್ ಇಬ್ಬರು ಟಾಸ್ ಮಾಡಿದಾಗ ಗೆದ್ದು ಪ್ಯಾಕರ್ಡ್ ಆದ್ರಿಂದ ಹೆಸರು ಹ್ಯೂಲೆಟ್ ಪ್ಯಾಕರ್ಡ್ ಆಯಿತು ಅಂತ ಹೀಗೆ ನಿರ್ಮತ್ಸರತೆ ಅಂತ ಬರೀತಾರೆ ಹೆಡಿಂಗ್ ಬರೀತಾರೆ ನಂಜುಂಡಯ್ಯನವರು ನಿರ್ಮತ್ಸರತೆ ಅಂತ ಅದಕ್ಕೆ ನೋಡಿ ಶಿಕ್ಷಣ ಯೂನಿವರ್ಸಿಟಿ ಸಾಹಿತ್ಯ ಪರಿಷತ್ತು ಇವನ್ನೆಲ್ಲ ನಂಜುಂಡಯ್ಯನವರು ವಹಿಸ್ಕೊಂಡ್ಬಿಟ್ರು ವಿಶ್ವೇಶ್ವರಯ್ಯನವರು ಆಡಳಿತ ಟೆಕ್ನಾಲಜಿ ಎಲ್ಲ ಅವರು ತಗೊಂಡ್ರಂತೆ ಹೀಗೆ ಇಬ್ಬರೂ ಸ್ನೇಹಿತರಾಗೇ ಕೆಲಸ ಮಾಡಿದರು ಅಂತ ಒಂದು ನಿದರ್ಶನ ಬರೀತಾರೆ ತೊಂಬತ್ತು ವರ್ಷ ಅವರು ದಿವಾನ್ ಪದವಿ ವಿಚಾರವಾಗಿ ಎಷ್ಟೋ ವರ್ಷದ ಮೇಲೆ ಆದಂಥ ಘಟನೆ ಬರೀತಾರೆ ಅಂದರೆ ಮನಸ್ಸು ಹೇಗಿತ್ತು ವಿಶ್ವೇಶ್ವರಯ್ಯನವ್ರದ್ದು ಅಂತ ಆಗ ಸುಮಾರು ತೊಂಬತ್ತೊಂದು ತೊಂಬತ್ತೆರಡು ವರ್ಷ ಇರಬೇಕು ಅವ್ರಿಗೆ ಬಿಹಾರದಲ್ಲಿ ಗಂಗಾ ನದಿಗೆ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ತೀರ್ಮಾನ ಆಯ್ತಂತೆ ಎಲ್ಲಿ ಕಟ್ಟಬೇಕು ಯಾವ ಸ್ಥಾನದಲ್ಲಿ ಕಟ್ಟಬೇಕು ಬರೀ ಕಲ್ಲು ಬಂಡೆ ಇರುವಂಥ ಜಾಗ ಅದು ಕಟ್ಟೋ ಸರೀನಾ ಅಂತ ಬಿಹಾರ ಸರ್ಕಾರ ತೀರ್ಮಾನ ಮಾಡಿ ಯಾರ ಅಭಿಪ್ರಾಯ ಕೇಳಬೇಕು ಅಂದಾಗ ಆಗ ಅತ್ಯಂತ ಪ್ರಶ ಪ್ರಖ್ಯಾತರಾದವರು ವಿಶ್ವೇಶ್ವರಯ್ಯನವರು ಅವ್ರನ್ನ ಕರೆಸ್ಬೇಕು ಅಂತ ಬಿಹಾರ್ ಗೌರ್ ಗೌರ್ಮೆಂಟ್ ಇದು ಬರೆದದ್ದು ಡಿ ವಿ ಹೇಳ್ತೇನೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ನನಗೆ ಗೊತ್ತಿರೋದು ಹೇಳ್ತೇನೆ ಅಂದರೆ ಆಗ ಅವ್ರ ಜೊತೆಗಿದ್ದಂಥ ಹಿರಿಯರು ನನಗೆ ಹೇಳಿದ್ದು ಬಿಹಾರ ಸರ್ಕಾರ ಕರೆಸ್ತವ್ರನ್ನ ಇವರು ಹೋದರು ಬಿಹಾರ್ ಸರ್ಕಾರಕ್ಕೆ ಅವ್ರು ವಿಚಾರ ಮಾಡ್ಕೊಂಡ್ರಂತೆ ಯಾರು ಬರ್ತಾರೆ ವಿಶೇಷರೇನವರು ಏನು ಎಷ್ಟು ಏನು ಮಾಡ್ತಾರೋರು ಏರಿಟೈರ್ ಆಗಿ ಭಾಳ ವರ್ಷ ಆಯಿತು ವಯಸ್ಸೆಷ್ಟು ತೊಂಬತ್ತೊಂದೋ ತೊಂಬತ್ತೆರಡೋ ಇರಬೇಕು ಅಂದ್ರಂತೆ ಅಯ್ಯೋ ಪಾಪ ಅಷ್ಟು ಮುದುಕರು ಬರ್ತಾರ ಹಾಗಾದ್ರೆ ವ್ಯವಸ್ಥೆ ಎಲ್ಲ ಸರಿ ಮಾಡಬೇಕು ಅಂತ ಅದಕ್ಕೆ ಬರೆದಿದ್ದಾರವರು ಹೇಗೆ ಮಾಡಿದ್ರು ಅವರು ಅಂತ ಅವರು ತೊಂಬತ್ತಕ್ಕೆ ಮೇಲ್ಪಟ್ಟ ವಯಸ್ಸಿನ ಮುದುಕರಾದ್ದರಿಂದ ಅವರನ್ನು ಬರಲಾರ ನಿರೀಕ್ಷಿಸಿಕೊಂಡಿದ್ದವರಿಗೆ ಆಶಾಭಂಗವಾಯಿತು ಅವ್ರಿಗೆ ಬರಮಾಡಿಕೊಂಡು ಸೌಕರ್ಯಗಳನ್ನು ಒದಗಿಸುವಂತೆ ಸರ್ಕಾರದ ಅದಕ್ಕೆ ತಾಕೀತಾದ್ದರಿಂದ ಏನು ಮಾಡಿದ್ರಪ್ಪ ಅಲ್ಲಿ ಅಂದರೆ ಪ್ರಾಯದಲ್ಲಿರುವವರೆಗೂ ಅಲ್ಲಿ ಸಂಚಾರ ಕಷ್ಟವಾಗಿರುವ ಜಾಗ ಆದ್ದರಿಂದ ಮುದುಕರನ್ನು ಡೋಲಿಯಲ್ಲೇ ಕೂಡಿಸಿ ಅವರು ಮೈ ಕೈ ಅಲುಗದಂತೆ ಕರೆದುಕೊಂಡು ಹೋಗಿ ನೋಡಬೇಕಾದ ಪ್ರದೇಶವನ್ನು ಡೋಲಿಯಿಂದಲೇ ನೋಡುವಂತೆ ಏರ್ಪಾಟಾಗಿತ್ತು ಪಾಪ ತೊಂಬತ್ತೆರಡು ವಯಸ್ಸು ಡೋಲಿ ಹಿಡ್ಕೊಂಡು ಹೋಗೋಣ ಅಲ್ಲಿಂದ ನೋಡ್ಕೊಂಡು ಬರಲಿ ಅವರು ಅಂತ ವ್ಯವಸ್ಥೆ ಮಾಡಿದ್ದರಂತೆ ಎಲ್ಲ ವಿಶೇಷ ಇಳಿದ್ರು ಕಾರಲ್ಲಿ ಕಾರಿಂದ ಧುಮುಕಿದರು ಇಳಿದ್ರು ಅಲ್ಲ ನೆಲದಿಂದ ಬಂಡೆಯ ಮೇಲಕ್ಕೆ ಹಾರಿದರು ಅಲ್ಲಿಂದ ಇನ್ನೊಂದು ಗುಡ್ಡಕ್ಕೆ ಎಗರಿದರು ಒಂದು ಗಂಟೆಯೊಳಗಾಗಿ ಆ ಪ್ರದೇಶವನ್ನೆಲ್ಲ ತಮ್ಮ ಕಾಲುಗಳಿಂದಲೇ ಸಂಚಾರ ಮಾಡಿ ಅಜ್ಮಾಯಿಷಿ ಮಾಡಿಕೊಂಡು ಬಂದರು ಡೋಲಿಗಳು ಸಹಾಯಕರು ಹಿಂದೆ ಕುಂಠಿಕೊಂಡು ಬರುತ್ತಿದ್ದರು ಕುಂಠಿಕೊಂಡು ಬರುತ್ತಿದ್ದರು ವಿಶ್ವೇಶ್ವರ ಲವಲವಿಕೆಯನ್ನು ನೋಡಿ ಅವರು ಮುದುಕರು ಅಲ್ಲವೇ ಅಲ್ಲ ಅವರು ತೊಂಬತ್ತಾಗಿಯೇ ಇಲ್ಲ ಎಂದು ಕಾರ್ಯವರ್ಗದವರು ವಾದ ಮಾಡುತ್ತಿದ್ದರಂತೆ ಆ ಪ್ರದೇಶವನ್ನೆಲ್ಲ ಅಜ್ಮಾಯಿಷಿ ಮಾಡಿದ್ದಾದ ಬಳಿಕ ವಿಶ್ವೇಶ್ವರ್ಯನವರು ಟ್ರಾವೆಲರ್ಸ್ ಬಂಗಲೆಗೆ ಬಂದು ಅಲ್ಲಿ ಮೇಜಿನ ಮೇಲೆ ಕಾಗದದ ಹಾಳುಗಳನ್ನು ಹಾಸಿ ರೆಸ್ಟ್ ಇಲ್ಲ ಏನಿಲ್ಲ ಸರಾಸರ ಕಾಗದ ತಗೊಂಡು ಡ್ರಾಯಿಂಗ್ ಬರೆಯಲು ಉಪಕ್ರಮಿಸಿದರು ಸೇತುವೆ ಅಡಿಪಾಯ ಎಲ್ಲಿರತಕ್ಕದ್ದು ಅದು ಎಲ್ಲಿಂದ ಹೊರಟು ಎಲ್ಲಿ ಸೇರತಕ್ಕದ್ದು ಅದರ ಅಗಲ ಆಳ ಎತ್ತರ ವಿವರಗಳನ್ನು ಗುರುತು ಮಾಡಿದರು ಬಳಿಕ ತಮ್ಮ ರಿಪೋರ್ಟನ್ನು ಬರೆದರು ಸರಾಸರ ಫಸ್ಟ್ ಏನು ಕೆಲಸ ಮಾಡಿಬಿಟ್ಟರು ಅದಾದಮೇಲೆ ಹಣಕಾಸಿನ ಮುಖ್ಯಾಧಿಕಾರಿಯನ್ನು ಕರೆದು ಹೇಳಿದರು ಈ ರಿಪೋರ್ಟನ್ನು ಅಚ್ಚು ಮಾಡಿಸಬೇಕು ಅದರ ಪ್ರತಿಗಳನ್ನು ಅಮೆರಿಕಾದಲ್ಲಿ ಹಂಚಬೇಕಾಗುತ್ತದೆ ಹೂ ಸೊಗಸಾಗಿ ಅಚ್ಚು ಮಾಡಿಸಬೇಕು ಅದು ತಮ್ಗೆ ಗೊತ್ತಿರಬೇಕು ಎಷ್ಟು ಸಿಸ್ಟಮ್ಯಾಟಿಕ್ ಇರ್ತಿದ್ರು ಅವರು ಅಂತಂದರೆ ಆ ಪೆನ್ಸಿಲ್ ಒಂದು ಚೂರು ಮೊಂಡಾಕೊಡೋದು ಚೂಪಾಗಿರಬೇಕು ಅದು ಮೊಂಡಾಗಬಾರ್ದು ಮ್ಯಾಲೊಂದು ಕ್ಯಾಪ್ ಹಾಕೋದು ಮತ್ತು ಜೇಬಲ್ಲಿ ಯಾವಾಗಲೂ ಒಂದಿಷ್ಟು ಹಾಳೆ ಅದು ಹೊಸ ಹಾಳೆ ಅಲ್ಲ ಈ ಲಕೋಟೆ ಯೂಸ್ ಮಾಡಿದ್ದು ಬ್ಯಾಕ್ ಸೈಡ್ ಇದ್ದಂಥದು ಕತ್ತರಿಸಿ ಮಾಡ್ಕೊಂಡು ಪಿನ್ ಹಾಕಿ ಧಾರ ಕಟ್ಟಿಟ್ಕೊಳ್ಳೋರು ಏನು ಬೇಕಾದರೂ ಗುರುತ್ ಮಾಡ್ಕೋಬೇಕು ಅದನ್ನು ಅಷ್ಟು ಕರೆಕ್ಟಾಗಿ ಬರ್ಕೊಳ್ಳೋವಂಥದ್ದು ಅವರೊಂದು ಡೈರಿ ಇದ್ದರೆ ಆ ಡೈರಿ ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಇರ್ತಿತ್ತಂತೆ ನನಗೆ ಗೊತ್ತಿರೋರ್ಬ್ರ ಹಿರಿಯರು ಹಾಗೆ ಮಾಡಿದವರು ನೆನೆಸ್ಕೋಬೇಕು ನಾನು ಪಾರ್ಥಸಾರಥಿ ಅಂತ ಇದ್ದರು ಅವರು ಭಾರತದ ಮೊಟ್ಟ ಮೊದಲನೇ ಚೀಫ್ ಇಂಜಿನಿಯರ್ ಆದಂಥವ್ರು ಅವರು ಸುಭಾಷ್ ಚಂದ್ರ ಬೋಸ್ ಜೊತೆಗೆ ಒಂದು ಆರು ತಿಂಗಳಿದ್ದಂಥ ಮನುಷ್ಯ ಅವರು ನನಗೆ ನನ್ನ ಕೆಲಸ ಶುರು ಮಾಡಿದಾಗ ಮಾರ್ಗದರ್ಶಿ ಆದಂಥವ್ರು ಮೈ ಮೆಂಟರ್ ಅವರು ವಿಶೇಷವನ್ನು ಹತ್ತಿರದಿಂದ ನೋಡಿದಂಥ ಮನುಷ್ಯ ಅವ್ರು ಹೇಳ್ತಿದ್ರು ಅವರಿಂದ ಕಲಿತೆ ನಾನಿದ್ದೇನ ಅಂತ ಈಗ ಡೈರಿ ಇದ್ದರೆ ಡೈರಿ ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಹಾಕೋದು ಆ ರಬ್ಬರ್ ಬ್ಯಾಂಡ್ ಯಾವಾಗಲೂ ಡೈರಿ ಮಧ್ಯಕ್ಕೇ ಇರಬೇಕು ಒಂದು ಅರ್ಧ ಅರ್ಧ ಸೆಂಟಿಮೀಟ್ರ್ ಆ ಕಡೆ ಸರಿದ್ರೆ ಹೂ ಟಚ್ ಇಡ್ ಮೈ ಡೈರಿ ಅನ್ನೋರು ಅಂದರೆ ಆ ಡಬ್ಬರ್ ಬ್ಯಾಂಡ್ ಅದು ಲಾಕ್ ಇದ್ದಾಗೆ ಕರೆಕ್ಟಾಗಿ ಸೆಂಟರ್ದಲ್ಲಿ ಇರಬೇಕು ಅದು ಮುಟ್ಟೋಂಗಿಲ್ಲ ನೋಟ್ ಮಾಡ್ಕೊಳ್ಳೋದು ಇಷ್ಟೆಲ್ಲ ಮಾಡ್ಕೋತಿದ್ರು ಅಂತೆ ಇದೆಲ್ಲ ಮಾಡಿ ಪ್ರಿಂಟ್ ಮಾಡಬೇಕು ಅಚ್ಚುಕಟ್ಟಾಗಿ ಪ್ರಿಂಟ್ ಮಾಡಬೇಕು ಆಮೇಲೆ ಈವನ್ ಹೇಳಿದ್ನಲ್ಲ ನಾವು ಎನ್ವಲಪ್ಪನ್ನು ಹಳೆ ಪೇಪರ್ನ ಕಟ್ ಮಾಡಿ ಇಟ್ಕೋತಾ ಇದ್ರು ಅಂತ ಅದು ಕೂಡ ಒಂದೇ ಆಕಾರದಲ್ಲಿರಬೇಕು ಸರಿಯಾಗಿ ಕಟ್ ಮಾಡಬೇಕು ಆ ಮೂಲೆಯನ್ನು ಮಡಚಿರಬಾರದು ಅಷ್ಟು ಸಿಸ್ಟಮ್ಯಾಟಿಕ್ ಇದೆಲ್ಲ ಅಂಥದ್ದು ಮಾಡೋರು ಈ ರಿಪೋರ್ಟನ್ನು ಹಾಗೆ ಮಾಡಿಸ್ತಾರಾ ಚೆನ್ನಾಗಿ ಅಚ್ಚು ಮಾಡಿ ಅಂದರು ಆ ಅಧಿಕಾರಿ ಏನು ಹೇಳಿದಪ್ಪ ಸರ್ಕಾರ ಅಚ್ಚು ಮಾಡೋದಕ್ಕೆ ಐದುನೂರು ರೂಪಾಯಿ ಮಂಜೂರು ಮಾಡಿದ್ದಾರೆ ಅಷ್ಟರಲ್ಲಿ ಶಕ್ಯವಿದ್ದಂತೆ ಮಾಡುತ್ತೇನೆ ಅಂದಂತೆ ಅವನು ಇವರು ಸಿಟ್ಟು ಬಂತಂತೆ ಇವರಿಗೆ ಛೇಚೆ ಸರ್ಕಾರದ ಹಣ ನನಗೆ ಬೇಕಿಲ್ಲ ಅವ್ರು ಏನಾದರೂ ಮಾಡಿಕೊಳ್ಳಿ ಈ ರಿಪೋರ್ಟನ್ನು ಅಚ್ಚು ಮಾಡಿ ಹಣವನ್ನು ನಾನು ಕೊಡುತ್ತೇನೆ ನನ್ನ ಕೆಲಸದಿಂದ ಅಂದರೆ ನೀವು ಮಾಡಿ ನಾ ಮಾಡಿ ರಿಪೋರ್ಟು ಸೈನ್ ಮಾಡೋ ನಾನು ರಿಪೋರ್ಟ್ ನಾನು ಸೈನ್ ಮಾಡುತ್ತಿರೋದ್ರಿಂದ ಆ ಕ್ವಾಲಿಟಿ ಆಫ್ ರಿಪೋರ್ಟ್ ಶುಡ್ ಬಿ ಸೆಕೆಂಡ್ ಟು ನಾನು ಶು ಬಿ ದ ಬೆಸ್ಟ್ ಆ ಥರ ಇರಬೇಕು ಅಂತ ಹಠ ಅವ್ರದ್ದು ಈ ಹೊತ್ತಿಗೆ ಆದದ್ದೇನು ಅಂತ ನಮ್ಮ ಪಾರ್ಸಾರ್ತಿ ಹೇಳಿದ್ದೇನೆ ಹೇಳ್ತೇನೆ ಹೇಗೆ ಅದು ಇದ್ರಲ್ಲಿ ಬಂದಿಲ್ಲ ಅದನ್ನು ಆ ಹೊತ್ತಿಗೆ ಇದ್ದವರು ಬಿಹಾರದಲ್ಲಿ ನೋಡಿದವರು ಅವರು ಇವರು ವಿಮಾನದಲ್ಲಿ ರಿಸೀವ್ ಮಾಡೋಕ್ಕೆ ಹೋಗಿದ್ದರಂತೆ ಮೊದಲು ಏರ್ಪೋರ್ಟಿಗೆ ಹೋದ್ರಂತೆ ಬಸವೇಶ್ವರಯ್ರು ಬರ್ತಾರೆ ಅಂತ ಆಗ ಈ ನೈಲಾನ್ ಡ್ರೆಸ್ ಭಾಳ ಫೇಮಸ್ ಆಗಿತ್ತು 1950's ಫಿಫ್ಟೀಸ್ ಒಳಗೆ ಫಿಫ್ಟೀಸ್ ಒಳಗೆ ಈ ನೈಲಾನ್ ಹಾಫ್ ಶರ್ಟ್ ಹಾಕ್ಕೊಳ್ಳೋದು ಭಾಳ ಫ್ಯಾಷನಬಲ್ ಆಗಿತ್ತು ನೈಲಾನ್ ಇತ್ತವಾಗ ಹಿಂಗೆರೆ ಬೀಳುವಂಥ ಶರ್ಟು ಎಲ್ಲರೂ ಹಾಫ್ ಶರ್ಟ್ ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟ್ರಿ ಬಿಹಾರ್ ಚೀಫ್ ಸೆಕ್ರೆಟ್ರಿ ಹಾಕ್ಕೊಂಡು ಸ್ಟೈಲಿಷ್ ಆಗಿ ಹೋಗಿ ಏರ್ಪೋರ್ಟಲ್ಲಿ ಹೋದ್ರಂತೆ ಹಾರ ಇರೋ ತೊಗೊಂಡು ಹೋದ್ರಂತೆ ವಿಶ್ವೇಶ್ವರ ಡ್ರೆಸ್ ತಮಗೆ ಗೊತ್ತಲ್ಲ ವೆರಿ ನೀಟ್ ಆ ಟರ್ಬನ್ ಗಿರ್ಬನ್ ಕೋಟಾಯ ಹಾಕೊಂಡು ಹೋದ್ರಂತೆ ಇಳಿದ್ರು ಇಳಿದ ತಕ್ಷಣ ಇವರು ಚೀಫ್ ಸೆಕ್ರೆಟ್ರಿ ಹೋಗಿ ಹಾರ ಹಿಡ್ಕೊಂಡು ಮುನ್ನಿಂತರಂತೆ ವಿಶ್ವೇಶ್ವರಯ್ಯನು ಅವ್ರ ಕಡೆ ನೋಡಲೇ ಇಲ್ಲ ಅಂತ ಈ ಕಡೆ ನೋಡ್ತಾ ಇದ್ದರಂತೆ sir welcome to welcome to bihar anta vananthe is okay is okay andrante akade nodta idrante alla nanu i am so and so andrante aana tirkon bitu adu khusi koopa adu nodilla anta la nodidaru avrna tiru bitu oh you are the secretary chief secretary of the state andrante haudu sami na chief secretary anta eidrante email li visheshara eidrante i thought i was addressing a few bunch of college students andrante avanu gothagillan ante you don't look like a chief secretary ಆಫೀಸರ್ ಹಾಕ್ಕೊಂಬಂದದ್ದಕ್ಕೆ ಚೀಫ್ ಸೆಕ್ರೆಟರಿ ಕಾಣಿಸಲ್ಲ ನೀವು ಅಂತ ಇವರು ಏರ್ಪೋರ್ಟಿಂದ ಅವ್ರನ್ನ ಕಾರ್ ಕೂಡಿಸಿದ ತಕ್ಷಣ ಚೀಫ್ ಸೆಕ್ರೆಟ್ರಿಗೆ ಫಸ್ಟ್ ಮನೆಗೆ ಹೋಗಿ ಸ್ವಲ್ಪ ಹಾಕೊಂಬಂದಂತೆ ಹಾಕೊಂಬಂದು ಡೂ ಐ ಲುಕ್ ಲೈಕ್ ವಾನ್ ನಾವು ಒಂದು ಹಾಂ ಇಲ್ಲುಕ್ ಬೆಟ್ರ್ ನಾವು ಒಂದು ಹೇಳಿದ್ರು ಚೀಫ್ ಸೆಕ್ರೆಟ್ರಿಗೆ ಆಮೇಲೆ ಅವರು ಎಷ್ಟು ಗಮನ ಎಷ್ಟು ಪ್ಲ್ಯಾನ್ ಮಾಡ್ತಿದ್ರು ವಿಶ್ವೇಶ್ವರರು ಅಂತ ಬರೀತಾರಸಾರ್ತಿ ಹೇಳೋರು ಎಷ್ಟು ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡ್ತಾಯಿದ್ರು ಅಂತ ನನಗೆ ವಿಶ್ವೇಶ್ವರವ್ರ ಬಗ್ಗೆ ನೋಡಿದಾಗ ಅವ್ರ ನೆನಪೇ ಆಗತ್ತೆ ಅವರು ಅದೇ ಜಾತಿಗೆ ಸೇರಿದವರು ಆ ಹೇಳ್ತಿದ್ರು ಮಧ್ಯಾಹ್ನ ಹೊತ್ತಿಗೆ ಅವರು ಬಿಹಾರಕ್ಕೆ ಹೋಗೋದಿದ್ದರೆ ಎಲ್ಲೇ ಡ್ಯೂಟಿ ಟೂರ್ ಮೇಲೆ ಹೋಗೋದಿದ್ದರೆ ಆ ಸುತ್ತಮುತ್ತಲ ವಸ್ತು ಯಾವುದು ಸಿಗುತ್ತೆ ಯಾವುದು ಚೆನ್ನಾಗಿದೆ ಯಾವುದು ಪ್ರೇಕ್ಷಣೀಯ ಸ್ಥಳ ಅದರ ಮುಖ್ಯ ಇತಿಹಾಸ ಏನೆಲ್ಲ ತಿಳ್ಕೊಂಡಿರ್ತಿದ್ರಂತೆ ಹೋಗಿಬಿಟ್ಟು ಅದು ಒಂದು ಊರು ಹೇಳಿದ್ರು ಅವ್ನು ಮರೆತು ಹೋಗಿದೆ ಈಗ ಹೇಳ್ಬಿಟ್ಟು ಆ ಊರಲ್ಲಿ ಒಂಥರದ್ದು ಬಟ್ಟೆ ಸಿಗುತ್ತೆ ಅದೊಂಥರ ಕಾಟನ್ ಮೈ ಮೃದುವಾಗಿರುತ್ತೆ ಅಂದ್ಬಿಟ್ಟು ಅವನಿಗೆ ಡೂ ಯು ನೋ ಅಂತ ಕೇಳಿದ್ರಂತೆ ಆ ಚೀಫ್ ಸೆಕ್ರೆಟರಿಗೆ ಪಾಪ ಅವನಿಗೆ ಗೊತ್ತಿಲ್ಲ ಅವ್ನು ಯಾರು ನೋಡಿದ ಏ ಎಸ್ ಸರ್ ಅಂತ ಅವನು ಹೇಳಿದಂತೆ ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ You know that? That's what they say. How do you say sir? That's what they say. And then do one thing. By tomorrow afternoon, get me one suit made of that. I'll pay for it. Everyone went. Who went there? I went to the hospital in Bangalore. I went to the hospital. I went to the hospital in the hospital. It was 24 hours ago. The district secretary said, How did you look at that bridge? I looked at my coat. Everyone went. He didn't talk about it. He didn't talk about it. He went. ವಿಶೇಷ ಸೆಕ್ರೆಟ್ರಿ ಅವ್ರನ್ನ ಕೇಳಿ ಅವ್ರದ್ದು ಒಂದು ಕೋಟ್ ಕೊಡಪ್ಪ ಮರಯ ಒಂದು ಪ್ಯಾಂಟ್ ಕೋಟ್ ಕೊಡು ಅದನ್ನ ಇಸ್ಕೊಂಡ್ಬಿಟ್ಟು ಅವ್ನು ಸೀದಾ ಊರಿಗೆ ಹೋದ ಕಾರ್ ತೊಗೊಂಡು ಆ ಬಟ್ಟೆ ಆರಿಸ್ಬಿಟ್ಟು ಆ ಟೇಲರ್ ಮುಂದೆ ಕೂತ್ಕೊಂಡು ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಮಾಡ್ಕೊಂಬಿಟ್ಟು ಅದು ಹಾಗೆ ಹಾಕ್ಕೊತಿರ್ಲಿಲ್ಲ ಅವರು ಹಾಗೆ ಹೊಸದಾಕೊಳ್ಳೋದಿಲ್ಲ ಅಭ್ಯಾಸ ಇರಲಿಲ್ಲ ಅಂತವ್ರಿಗೆ ಅದನ್ನು ಹೊಲಿಸ್ಬಿಟ್ಟು ರೆಡಿಯಾಗಿ ಪರ್ಫೆಕ್ಟ್ ಅದು ಇಂಚು ಇಂಚು ಕೂಡ ಸೆಂಟಿಮೀಟರ್ ಕರೆಕ್ಟ್ ಅದೇ ಪ್ಯಾಂಟಿನ ಥರ ಆಗಬೇಕು ಅದೇ ಕೋಡ್ ಥರ ಆಗಬೇಕು ಎಲ್ಲ ಮಾಡಿಸಿ ನೀರಲ್ಲಿ ಹಾಕಿ ನೆನೆಸ ಒಗ್ಸಿ ಇಸ್ತ್ರಿ ಮಾಡಿಕೊಂಡು ಮರುದಿನ ಬೆಳಗ್ಗೆ ಪ್ಯಾಕೆಟಲ್ಲಿ ತಂದು ಕೊಟ್ಟರಂತೆ ಥ್ಯಾಂಕ್ ಯು ಗುಡ್ ಜಾಬ್ ಡನ್ ಹೌ ಮಚ್ ಐ ಪೇ ಅಂತ ಕೇಳಿದರು ಒಂದು ಪೈಸ ಬಿಡದೆ ಕೊಟ್ಟು ಬಂದರು ಇಲ್ಲ ಸರ್ ಇಸ್ ಗಿಫ್ಟ್ ಫ್ರಾಮ್ ಬಿಹಾರ್ ಅಂತ ಹೇಳಿದ್ರಂತೆ ಅವರು ಐ ಡೋಂಟ್ ಎಕ್ಸೆಪ್ಟ್ ಗಿಫ್ಟ್ಸ್ ಥ್ಯಾಂಕ್ ಯು ಫಾರ್ ದ ಸರ್ವೀಸಸ್ ಯಾವ್ರ ಎಂಡೆರಡು ಅಂತ ಹೇಳಿದರು ಅಂದರೆ ವಿಶ್ವೇಶ್ವರಯ್ಯನವರವರು ಎರಡು ಎಷ್ಟು ಜನ ಯಾವುದಿರಬೇಕೋ ಅದು ಹಾಗೇ ಇರಬೇಕು ಇಲ್ಲ ಅದೇ ಬರೀತಾರೆ ಅವರು ತೊಂಬತ್ತು ವರ್ಷದ ಮುದುಕರು ಡೋಲಿಯಲ್ಲಿ ಕೂತ್ಕೊಂಡು ಹೋಗ್ತಾರೆ ಅಂತಂದರೆ ಡೋಲಿಯವರಿಗೆ ಕಷ್ಟ ಆಗಿತ್ತು ನಡ್ಕೊಂಡ್ಬರೋದು ಇವ್ರ ಜೊತೆಗೆ ಅಂತ ಇನ್ನೊಂದು ಆದೊಂದು ಘಟನೆ ಹೇಳ್ತಾರೆ ಅಮೆರಿಕಕ್ಕೆ ಹೋದಾಗ ಒಂದು ಸಲ ಆಗಾಗ ತೊಂಬತ್ತೆರಡು ತೊಂಬತ್ತ್ಮೂರು ವಿಶ್ವೇಶ್ವರಯ್ಯನವರಿಗೆ ಅಲ್ಲಿ ಹೋದಾಗ ಒಂದು ಫ್ಯಾಕ್ಟ್ರಿಗೆ ನೋಡೋಕ್ಕೆ ಹೋಗಿದ್ದಾರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ದೊಡ್ಡ ಗೋಡೆ ಇಷ್ಟೆತ್ತರ ಗೋಡೆ ಆ ಗೋಡೆ ಒಳಗಡೆ ನೋಡಬೇಕು ಅವನು ಅಮೆರಿಕನ್ ಹೇಳ್ದಂತೆ ನೀವು ನೋಡಬೇಕಾದ್ರೆ ಮೇಲೆ ಬರಬೇಕು ಸ್ವಾಮಿ ಇಲ್ಲಿ ಒಂದೇ ಒಂದು ಏಣಿ ಕಬ್ಬಿಣದ ಏಣಿ ಸೀದಾ ಹೀಗೆ ಕಬ್ಬಣದ ಏಣಿ ಇದೆ ಒಂದು ಅದನ್ನು ಹತ್ಕೊಂಡು ಮೇಲೆ ಹೋದರೆ ಒಳಗಿನ ಬಿಲ್ಡಿಂಗ್ ಲಕ್ಷ ಕಾಣಿಸುತ್ತೆ ನಿಮಗೆ ಅಂತ ಏನಾದರೂ ಬರ್ಬೋದು ಯಾರಾದರೂ ಅಂತ ಹೇಳಿದ್ರಂತೆ ಒನ್ ಟೀಮ್ ಆಫ್ ಇಂಜಿನಿಯರ್ಸ್ ಆ್ಯಟ್ ಗಾನ್ ಫ್ರಮ್ ಇಂಡಿಯಾ ಎಲ್ಲರೂ ಮುಖಾಮುಖ ನೋಡ್ಕೋತಾ ಇದ್ದ್ರಂತೆ ಮೇಲೆ ಹತ್ತಿ ನೋಡ್ಕೊಂಡು ಬಂದವರು ವಿಶ್ವೇಶ್ವರರೊಬ್ಬರೇ ಅಂತ ಈ ನಲ್ವತ್ತರವರು ಮೂವತ್ತರವ್ರ ಕೆಳಗೆ ನಿಂತಿದ್ರು ಈ ತೊಂಬತ್ತೆರಡರವ್ರ ಮೇಲೆ ಹೋಗಿದ್ರು ಮೇಲೆ ಹೋಗಿ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಬಂದು ಹೇಳಿದ್ರಂತ ಹಿಂಗಿದೆ ಡೋಂಟ್ ವರಿ ಆ ವಿ ಮೇಕ್ ಇಟ್ ಮೇಕ್ ಯು ವಿಜ್ವಲೈಸ್ ದ್ಯಾಟ್ ಅಂತ ಅವ್ರು ಸ್ಕೆಚ್ ಹಾಕಿ ಕೊಟ್ಟರು ಅಂತ ಬಂದವರಿಗೆಲ್ಲ ಹಚ್ಚಿದ್ರು ದ ಓಲ್ಡೆಸ್ಟ್ ಮೆಂಬರ್ ಆಫ್ ದ ಟೀಮ್ ವಾಸ್ ದ ಫಸ್ಟ್ ಒನ್ ಟು ಕ್ಲೈಮ್ ದ ಲ್ಯಾಡರ್ ಅಂತ ಒಳ್ಳೆ ಫೇಮಸ್ ಆಯ್ತದ ಅಂದರೆ ವಿಶ್ವೇಶ್ವರ ಲವಲವಿಕೆ ಆಗಿತ್ತು ಇದನ್ನು ನೋಡೇ ಬಹುಶಃ ಮಹಾರಾಜರು ಇಲ್ ಅಂತ ಹೇಳಿದರು ಅಂತ ಅನಿಸುತ್ತೆ ಒಂದು ಮಾತಲ್ಲಿ ಡಿ ಬರೀತಾರೆ ವಿಶ್ವೇಶ್ವರ ಬಗ್ಗೆ ತನಗಿರುವಂಥ ಅಭಿಪ್ರಾಯ ಅಂಥದ್ದು ಅಂತ ಐ ಥಿಂಕ್ ಈ ಈ ವಿಶೇಷಣೆಗಳನ್ನು ಯಾರಿಗೂ ಉಪಯೋಗಿಸ್ತಿಲ್ಲ ಡಿವಿ ಜಿ ಅನಿಸುತ್ತೆ ಬರೆದಿದ್ದಾರೆ ವಿಶ್ವೇಶ್ವರಯ್ಯನವರ ವಿಷಯದಲ್ಲಿ ನನಗಿರುವ ಭಾವನೆಯನ್ನು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಅವರು ಮಹರ್ಷಿ ಕಲ್ಪರು ಪರಮ ಪರಿಶುದ್ಧರು ಸತ್ವೋನ್ನತರು ಬಹುಶಃ ಈ ವಿಶೇಷಗಳನ್ನು ಯಾರಿಗೂ ಉಪಯೋಗಿಸ್ತಿಲ್ಲ ಡಿವಿ ಜಿ ಮಹರ್ಷಿ ಕಲ್ಪರು ಪರಮ ಪರಿಶುದ್ಧರು ಸತ್ವೋನ್ನತರು ನಾನು ಇದನ್ನು ಹೇಳಬೇಕಾದರೆ ಬಗ್ಗೆ ಒಂದು ಮಾತು ಹೇಳಿ ಹೇಳ್ತೇನೆ ಯಾಕಂದರೆ ಅವರು ಇದೇ ಥರ ಇದ್ದಂಥ ಮನುಷ್ಯ ಸೇತನ ಸುಭಾಷ್ ಚಂದ್ರ ಬೋಸ್ ಜೊತೆಗಿದ್ದಂಥ ಮನುಷ್ಯ ಆರು ತಿಂಗಳು ಅವರು ಅಯ್ಯಂಗಾರರು ಬೇಸಿಕ್ಲಿ ಅವ್ರ ಹೆಂಡತಿ ಅಂತ ಸಂಪ್ರದಾಯ ಮನೆ ತಂದು ಬಂದಂಥ ಹೆಣ್ಮಗಳು ಅಲ್ಲಿ ಹೋದಾಗ ಹೇಳ್ತಾರೆ ಮಹಾಯುದ್ಧ ಶುರು ಆಗ್ಬಿಡ್ತು ಎರಡನೇ ಮಹಾಯುದ್ಧ ನಾವು ಕೇಳಿರ್ಬೇಕು ಪರ್ಲ್ ಹಾರ್ಬರ್ದಲ್ಲಿ ಬಾಂಬಿಂಗ್ ಆಯಿತು ಪರ್ಲ್ ಹಾರ್ಬರ್ ಬಾಂಬಿಂಗ್ ಆದಾಗ ಪಾರ್ಸಾರ್ತಿ ಅಲ್ಲೇ ಇದ್ದರು ಅವ್ರು ಹೇಳ್ತಾರೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ನಾನೇಪ್ಪ ನನಗೆ ಎಷ್ಟು ಹೇಳ್ತಾರೆ ನಾನೇ ಸಾಕ್ಷಿ ಬಾಂಬಿಂಗ್ ಆದ ತಕ್ಷಣ ಒಂದು ಮಾರಿಸ್ ಮೈನರ್ ಕಾರ್ ಇತ್ತಂತೆ ಡ್ರೈವರ್ ಹೇಳಿದಂತೆ ಕಮಾನ್ ಸ್ಟಾರ್ಟ್ ನೋವು ಗೋ ಹೊರಟು ಬಿಡು ಹೊರಟ್ರೆ ಹೇಳ್ತಾರೆ ತಿನ್ನೋದಕ್ಕೆ ಏನಿದೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ನಾವು ಹೋಗ್ತಿರ್ಬೇಕಾದ್ರೆ ಒಂದು ಯಾವುದೋ ಒಂದು ಈ ಟೊಮ್ಯಾಟೊ ಸಾಸ್ ಫ್ಯಾಕ್ಟ್ರಿ ಇತ್ತಂತೆ ಒಳಗಡೆ ಹೋದ್ರಂತೆ ಸಾಸ್ ಫ್ಯಾಕ್ಟ್ರೀಲಿ ಯಾರೂ ಇಲ್ಲ ಓಡೋಬಿಟ್ಟಿದೆ ಎಲ್ಲರೂ ಬಾಂಬ್ ಆಗ್ತಾಯಿದೆ ಇವ್ರು ಹೋಗಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ಬಾಟ್ಲ್ ಕಾರಲ್ಲಿ ಹಾಕ್ಕೊಂಡ್ರು ಮುಂದೋದ್ರು ಬ್ರೆಡ್ ಅಂಗಡಿ ಅವ್ರದ್ದು ಎಷ್ಟು ಬ್ರೆಡ್ ಬ್ರೆಡ್ ಹಾಕ್ಕೊಂಡ್ರು ಹೋಗ್ರು ಅವ್ರು ಹೇಳ್ತಾರೆ ನಾನು ಹೆಣ್ತಿಗೆ ಹೇಳಿದೆ ಕಣ್ಣು ಮುಚ್ಚಿ ಕುತ್ಕೊಂಡ್ಬಿಡು ಏನಾಗ್ತದೆ ಚಿಂತೆ ಮಾಡಿಬಿಡ ಅವ್ರು ಹೇಳ್ತಾರೆ ಐ ವರ್ಚುಲಿ ಸಾ ದ ಬಾಂಬ್ಸ್ ಫಾಲಿಂಗ್ ಆನ್ ಆಲ್ ಸೈಡ್ಸ್ ಆಫ್ ದ ಕಾರ್ ಎಕ್ಸೆಪ್ಟಿಂಗ್ ಆನ್ ದ ಕಾರ್ ಭಗವಂತಿದ್ದಾನೆ ನಂಬಿಕೆ ಆಗಿ ಹೋಯ್ತು ನನಗೆ ಮುಂದೆ ಕಾಡಲ್ಲಿ ಹೋದರು ಕಾಡಲ್ಲಿ ಎಂಟೆಂಟು ಹತ್ತು ದಿವಸ ಹೋಗೋದು ಹೊರಗಡೆ ಯಾಕೆಂದರೆ ಇವ್ರು ಎಷ್ಟು ಪ್ರಖ್ಯಾತರಾಗಿದ್ದಿರಲ್ಲ ಅನೌನ್ಸ್ ಮಾಡ್ತಿದ್ರಂತೆ ರೇಡಿಯೋದಲ್ಲಿ ಕ್ಯಾಚ್ ಸಾರ್ತಿ ಅಲೈವ್ ಆರ್ ಡೆಡ್ ಅಂತ ಹೀಗಿತ್ತಂತೆ ಅವ್ರು ಹೇಳ್ತಾರೆ ನೀರಿಲ್ಲ ಊಟ ಅಂತ ಬಿಡಿ ಏನು ಸಿಕ್ಕದ್ದು ಎಲೆ ತಿಂದು ಬದುಕ್ತಿದ್ವಿ ನಾವು ಎಲೆತ್ತಿದ್ದ ತಕ್ಷಣ ಡೈರಿಯಾ ಶುರು ಆಗ್ಬಿಡುತ್ತೆ ಹೇಗಾಗ್ತಿತ್ತು ಒಬ್ಬ ಕಾಡು ಹುಡುಗ ಹೇಳ್ಕೊಟ್ಟಂತೆ ನೀವು ಅಲ್ಲಿ ಹೋಗ್ಬೇಡಿ ಮಚ್ಚ ತಂದು ಕೊಟ್ಟನಂತೆ ಇಟ್ಕೊಳ್ಳಿ ನಿಮ್ಮ ಹತ್ರ ಒಂದು ಗಿಡ ತೋರಿಸಿದಂತೆ ಆ ಗಿಡಕ್ಕೆ ಹಿಂಗೆ ಕೊಚ್ ಕೊಚ್ಚಿದ್ರೆ ನೀರು ಚಿಲ್ಲ ಚಿಮ್ಮತ್ತೆ ಭಾಳ ಒಳ್ಳೆ ನೀರು ಕುಡಿಯೋದನ್ನು ಅಂತ ಹೇಳಿದ್ನಂತೆ ಅವ್ರು ಹೇಳ್ತಿದ್ರು ನಾನು ನನ್ನ ಹೆಂಡ್ತಿ ಹುಡ್ಕೊಂಡು ಹೋಗ್ತಿದ್ವಿ ಗಿಡ ಗಿಡ ಸಿಕ್ತನೇ ಕೂಗೊಳ್ಳಂತೆ ಗಿಡ ಸಿಕ್ತು ಬನ್ನಿ ಬನ್ನಿ ಬನ್ನಿ ಅಂತ ನೀರು ಸಿಕ್ಕರೆ ಸಂಭ್ರಮ ಅಂಥ ಮನುಷ್ಯ ಅವ್ರನ್ನ ಅವ್ರ ನಾನು ನೋಡಿದ್ದೀನಿ ಕೈಯಲ್ಲಿ ಈಗ ಡಿ ವಿ ಜಿ ಬಗ್ಗೆ ಹೇಳ್ತಾರೋ ಹಾಗೆ ನಾನು ನೋಡಿದಂಥ ಮನುಷ್ಯ ಅವ್ರನ್ನ ಜವಾಹರ್ಲಾಲ್ ನೆಹರು ಪತ್ರ ಬರೆದದ್ದನ್ನು ನೋಡಿದ್ದೇನೆ ಇವರಿಗೆ ಮಿಸ್ಟರ್ ಸಾರಥಿ ಯು ಶುಡ್ ಬಿ ದ ಫಸ್ಟ್ ಚೀಫ್ ಇಂಜಿನಿಯರ್ ಆಫ್ ರೀ ಇಂಡಿಯಾ ಅಂದು ಬರೆದಿದ್ದಾರೆ ಅವರು ಜವಾಹರ್ಲಾಲ್ ಸೈನ್ಸ್ ಮಾಡಿದ್ದ ಸ್ವಂತ ಸೈನ್ ಮಾಡಿದ್ದಾರೆ ಕೆಳಗಡೆ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಶುರು ಆಯಿತು ಅದ್ರ ಚೀಫ್ ಇಂಜಿನಿಯರ್ ಆದರು ಆದಾಗ ಇವರು ಪತ್ರ ಬರೆದದ್ದು ನೋಡಿ ಹೇಗಿದೆ ಅದು ಕರೆಸ್ಪಾಂಡೆನ್ಸ್ ಎಲ್ಲ ನಾನು ನೋಡಿದ್ದೇನೆ ಕೈಯಿಂದ ಇವರು ನೆಹರುಗೆ ಪತ್ರ ಬರೆದಿದ್ದಾರೆ ಆಗಿನ ಕಾಲದ ನೆಹರು ಕಲ್ಪನೆ ಮಾಡ್ಕೊಳ್ಳಿ ಪ್ರೈಮ್ ಮಿನಿಸ್ಟರ್ ಆಗ ಅಂದರೆ ಅನ್ಕಾಂಕ್ರೇಬಲ್ ಅನ್ಇಮ್ಯಾಜಿನಬಲ್ ಪವರ್ ಅವಾಗ ಆ ನೆಹರೂ ಪತ್ರ ಬರೀತಾರೆ ಡಿಯರ್ ಪಂಡಿತ್ ಜಿ ದ ಡ್ಯಾಮ್ ಈಸ್ ರೆಡಿ ಆ್ಯಂಡ್ ಈಸ್ ಡ್ಯೂ ಫಾರ್ ಇನಾಗ್ರೇಷನ್ ಉದ್ಘಾಟನೆ ಮಾಡಬೇಕಾಗಿದೆ ಅಂದು ಬರುದು ಯಾರಿಗೆ ಧೈರ್ಯ ಇದ್ದಿದ್ದು ಸ್ವಾಮಿ ಬರೆಯುವಂಥದ್ದು ಇದನ್ನು ಅದರಲ್ಲಿ ಬರೀತಾರೆ ಪಂಡಿತ್ ಜಿ ಯು ಆರ್ ನೋನ್ ಫಾರ್ ಯುವರ್ ಇಂಪಂಕ್ಚುಯಾಲಿಟಿ ಪ್ರೈಮ್ ಮಿನಿಸ್ಟರ್ ನೆಹರು ಬರೆಯುವಂಥದ್ದು ಯಾವತ್ತೂ ಸರಿಯಾದ ಟೈಮ್ ಬರೋಲ್ಲ ನೀವು ಫಂಕ್ಷನ್ಗೆ ನಾನು ಈ ಉದ್ಘಾಟನೆಯನ್ನು ಈ ಟೈಮಿಗೆ ಇಟ್ಕೊಂಡಿದ್ದೇನೆ ನೀವು ಅರ್ಧ ಗಂಟೆ ಮೊದಲು ಬರಬೇಕು ದಯವಿಟ್ಟು ಬರಬೇಕು ಒಂದು ಬರೋದು ಹೇಳಿದ್ರಂತೆ ನಾನು ನೋಡು ಬೋಟಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಇನಾಗ್ರೇಷನ್ ಇಟ್ಕೊಂಡಿದ್ದೇನೆ ಮತ್ತು ಹೆದರಿಕೆ ಬೇರೆ ಮುಂದೆ ನೀವು ಬರದೇ ಹೋದರೆ ಬೇರೆಯವ್ರ ಕಡೆಯಿಂದ ಮಾಡಿಸ್ಬೇಕಾಗತ್ತೆ ನೆಹರು ಬರೆಯೋದು ಆತ್ಮ ತಮಾಷೆನ ಇದು ಅದಕ್ಕೆ ಅವ್ರ ಉತ್ತರ ತುಂಬ ಚೆನ್ನಾಗಿದೆ ಉತ್ತರ ತುಂಬ ಚೆನ್ನಾಗಿದೆ ಅವ್ರದು ಅವ್ರು ಬರೆದ್ರಂತೆ ಐ ನೋ ಸಾರಥಿ ಹೌ ಕಮಿಟೆಡ್ ಯು ಆರ್ ಆಸ್ ಪಂಕ್ಚುಯಾಲಿಟಿ ಇಸ್ ಕನ್ಸರ್ಂಡ್ ನೀವು ಎಷ್ಟು ಹುಚ್ಚಿದೆ ಪಂಚುವಾಲಿಟಿ ಬಗ್ಗೆ ನನಗೆ ಗೊತ್ತಿದೆ ನಾನು ಅರ್ಧ ಗಂಟೆ ಮೊದಲೇ ಬರ್ತೀನಿ ಅಂದ್ರಂತೆ ನೆಹರು ಬಂದರು ಅರ್ಧ ಗಂಟೆ ಮೊದಲು ಆದರೆ ಹೇಳ್ತಾಯಿರ ಪಾರ್ ಚೆನ್ನಾಗಿ ಹೇಳೋರು ಎಷ್ಟು ಒಳ್ಳೆ ಬನಸ್ಸಿದ್ರು ಏನೋ ಒಂದು ತಪ್ಪಾಗಿ ಹೋಗಿಬಿಡುತ್ತೆ ಅಂತ ಎಲ್ಲ ಆದ ತಕ್ಷಣ ಒಂದು ಬೋಟಲ್ಲಿ ಕರ್ಕೊಂಡೋಗಿ ನಡುಗಡ್ಡೆಯಲ್ಲಿ ಇನಾಗ್ರೇಷನ್ ಆಗಬೇಕು ಅಂತ ಇತ್ತಂತೆ ಎಲ್ಲ ಫಲಕ ರೆಡಿ ಮಾಡಿದ್ದಾರೆ ಇನ್ನು ಅನ್ವಯ ಮಾಡಬೇಕು ಫಲಕ ಆಗ ನೆಹರೂ ಪ್ರಶ್ನೆ ಬಂತು ಸಾರಥಿ ನನಗೆ ಹೆದರ್ಸಿದ್ರಲ್ಲ ನೀವು ನೀವು ಬರದೇ ಹೋದರೆ ಇನ್ನೊಬ್ಬರ ಕಡೆ ಮಾಡಿಸ್ಬಿಡ್ತೀನಿ ಅಂತ ಯಾರನ್ನ ಇಟ್ಕೊಂಡಿದ್ದೀರಿ ಮನಸ್ಸಲ್ಲಿ ನೀವು ಅಂತ ಕೇಳಿದಿರಂತೆ ಯುವ ಡಸಂಟ್ ಮ್ಯಾಟರ್ ಯು ಆರ್ ಕಮ್ ನಾವು ಬಂದುಬಿಟ್ಟಿದ್ದೀರಲ್ಲ ಇನ್ನಾಕೆ ಚಿಂತೆ ಅಂತ ಇವ್ರು ಹೇಳಿದಿರಂತೆ ಇಲ್ಲ ಇಲ್ಲ ನಾನು ಬರದೇ ಹೋದ್ರೆ ಯಾರು ಕಡೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಿ ಮನಸ್ಸಲ್ಲಿ ಅಂತ ತಕ್ಷಣ ಹೇಳಿದ್ರಂತೆ ದಿಸ್ ಆದಿವಾಸಿ ಲೇಡಿ ಪಾರಸಾರ್ಥ ಹೇಳಿದ್ರಂತೆ ಡ್ಯಾಮ್ ಶುರು ಆದಾಗ ಮೊದಲೇ ದಿವಸದಿಂದ ಈ ಹೆಣ್ಮಗಳಿಗೆ ಕೆಲಸ ಮಾಡಿದ್ದಾಳೆ ಆದ್ದರಿಂದ ಆಕೆ ಕಡೆಯಿಂದ ಎನಾಗ್ರೇಷನ್ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿತ್ತು ಅಂತ ಹೇಳಿದ್ರಂತೆ ನೋ ಲೆಟರ್ ಡೂ ಇಟ್ ನೆಹರು ವಾಸ್ ದ್ಯಾಟ್ ಕಾಂಡ್ ಆಫ್ ಎ ಬ್ರಾಡ್ ಮೈಂಡೆಡ್ ಮ್ಯಾನ್ ಅವ್ರ ಕಡೆಯಿಂದ ಮಾಡಿಸ್ಬಿಡಿ ಹೇಗಾದರೆ ಬಾಮಾ ಇಲ್ಲಿ ಆಕೆನ ಕರೆದ್ರಂತೆ ನೀನೇ ಎನಾಗ್ರೇಟ್ ಮಾಡು ಇದು ಇತಿಹಾಸದೊಂದು ಮುದ್ ಮುಖ್ಯ ಅಧ್ಯಾಯ ಇದು ಫಸ್ಟ್ ಡ್ಯಾಮ್ ಆಫ್ ಇಂಡಿಯಾ ದೋ ನೆಹರು ಹೆಸರಿದ್ದರೂ ಕೂಡ ಇನಾಗ್ರೇಟ್ ಮಾಡಿದ್ದೊಬ್ಬ ಆದಿವಾಸಿ ಮಹಿಳೆಯದನ್ನು ಇನಾಗ್ರೇಟ್ ಮಾಡಿದ್ದಂತೆ ನೆಹರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಮನುಷ್ಯ ಬೇರೆ ದೇಶದಲ್ಲಿ ಓದಿದಂಥ ಮನುಷ್ಯ ಖುಷಿಯಾಗ್ಬಿಟ್ಟು ಅವ್ರಿಗೋಸ್ಕರ ಒಂದು ಗುಲಾಬಿ ಹೂವನ್ನು ಹಾರ ಮಾಡಿಸಿದ್ರಂತೆ ನೆಹರೂಗೆ ಹಾಕೋದಕ್ಕೆ ಅವರು ತಾಯ್ತ ಹಾರ ತಾಯಲ್ಲಿ ತಿಸ್ಕೊಂಡ್ಬಿಟ್ಟು ತಾನು ಆಕೆಗೆ ಹಾಕ್ಬಿಟ್ಟು ಬೆನ್ ತರ್ಟಿ ವೆರಿ ಗುಡ್ ಡ್ಯಾಮ್ ಈಸ್ ಇನಾಗ್ರೇಟೆಡ್ ಬೈ ಯು ನೀನೇ ಇನಾಗ್ರೇಟ್ ಮಾಡಿದ್ದು ಹೋಗು ಅಂತೇಳಿ ಕಳಿಸಿದ್ರಂತೆ ಪಾರ್ಸರ್ತಿ ಹೇಳಿದರು ಮರುದಿನ ದೊಡ್ಡ ಅನಾಹುತ ಆಗಿ ಹೋಗಿತ್ತು ಅಂತ ಆಕೆ ಹೆಣ್ಮಗಳು ಬಂದು ಇವ್ರ ಮನೆ ಮುಂದೆ ಅಳೋಗಿ ಶುರು ಮಾಡಿದ್ದಂತೆ ನನ್ನ ಮನೆ ಮುರಿದು ಹೋಯಿತು ಅಂತ ಆದಿವಾಸಿಗಳ ಕಲ್ಪನೆ ಬೇರೆ ಗಂಡಸು ನಿನಗೆ ಹಾರ ಹಾಕಿದರೆ ಮೊದಲನೇ ಮ್ಯಾರೇಜ್ ಕ್ಯಾನ್ಸಲ್ ಆಯಿತು ಅವನೇ ನನ್ನ ಗಂಡ ಈಗ ಅಂತ ಅವ್ರಿಗೆ ಹೆಂಗೆ ಕೇಳೋಕ್ಕಾಗತ್ತೆ ಆದ್ದರಿಂದ ಆಕೆ ಮನೆ ಗಂಡ ಒಪ್ಕೊಳ್ಳಿಲ್ಲ ಅದಕ್ಕೆ ಇವರು ಆಕೆಗೋಸ್ಕರ ಒಂದು ಪೆನ್ಷನ್ ಸ್ಕೀಮ್ ಮಾಡಿ ಆಕೆ ಬದುಕಿರೋವರೆಗೂ ಮನೆ ಕೊಟ್ಟು ಆಕೆ ಬದುಕಿರೋ ಅಲ್ಲಿರಬೇಕು ಅಂತ ವ್ಯವಸ್ಥೆ ಮಾಡಿದ್ದಿರಂತೆ ಹೇಳ್ತಿದ್ರು ಅವರು ಅಂದರೆ ದೊಡ್ಡವರು ಬಂದಾಗ ನಾವು ಅಂದ್ಕೊಂಡ್ಬಿಡ್ತೀವಿ ಬಹಳ ಸುಲಭ ಅಂತ ಅವ್ರು ಮ್ಯಾನೇಜ್ ಮಾಡೋದೇ ಕಷ್ಟ ಇರುತ್ತೆ ಹಾಗೆ ವಿಶ್ವೇಶ್ವರಯ್ಯನವರು ಬಹಳ ಪಂಕ್ಚುಯಲ್ ಆಗಿದ್ದರು ಮಹರ್ಷಿ ಕಲ್ಪುರ್ ಎಲ್ಲ ನಿಜ ಅದರ ಕಾರ್ಯಕ್ಕೆ ನಿಂತ್ಕೊಂಡಾಗ ಅವ್ರು ನಿಭಾಯಿಸೋದು ಕಷ್ಟ ಆಗೋದು ಕೆಲವೊಂದು ಸಲ ಇಲ್ಲಿ ಬರೀತಾರೆ ನಿಸ್ವಾರ್ಥ ಜನಪ್ರೀತಿಯ ಮೂರ್ತ ಸ್ವರೂಪರು ಅಂತ ಹೇಳ್ತಾರೆ ಅವ್ರಿಗೆ ಜನದ ಬಗ್ಗೆ ಏನು ಪ್ರೀತಿ ಇತ್ತು ಅಸಾಧ್ಯ ಪ್ರೀತಿ ಇತ್ತು ಅಂದರೆ ಒಂದು ಘಟನೆ ಹೇಳ್ತಾರೆ ಅವರು ಅವ್ರ ಸೋದರ ಮಾಮ ರಾಮಯ್ಯ ಅಂತಿದ್ದರು ಅವರು ಒಂದು ರಾಮೇಶ್ವರ ದೇವಸ್ಥಾನ ಚಾಮರಾಜಪೇಟೆ ರಾಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು ಅವರೇ ಅದಕ್ಕೆ ಧರ್ಮದರ್ಶಿಗಳಾಗಿದ್ದರು ಒಂದು ಕಾರ್ಯಕ್ರಮ ಇಟ್ಕೊಂಡು ಮಾಧವರಾವ್ ಬರಬೇಕದಕ್ಕೆ ಅಂತ ಕರೆದ್ರಂತೆ ಮಾಧವರಾಯ್ರು ಕೂತು ಹರಿಕತೆ ಪ್ರೋಗ್ರಾಮ್ ಇಟ್ಟಿದ್ದರು ಚೀಫ್ ಇಂಜಿನಿಯರ್ ಆದಂಥ ವಿಶ್ವೇಶ್ವರಯ್ಯನವರು ಬಂದರು ಬಂದು ಕೂತ್ಕೊಂಡು ಹೊರಗಡೆ ನೋಟಕ್ಕೆ ವಿಶ್ವೇಶ್ವರಯ್ಯನವರಿಗೆ ನಿಮ್ಮ ಪರಂಪರೆ ಬಗ್ಗೆ ಅಷ್ಟು ಆಸಕ್ತಿ ಇರಲಿಕ್ಕಿಲ್ಲ ಅಂತ ಅನ್ಸೋ ಹಾಗೆ ಅನಿಸ್ತಾ ಇತ್ತು ಅಂತ ಅವ್ರು ಡ್ರೆಸ್ ಸಿಗಿಸ್ತು ನೋಡಿದ್ರೆ ಬರೀ ಇವ್ರು ಮಾಡ್ರನ್ ಇದ್ದಾರೆ ವೆಸ್ಟರ್ನ್ ಇದ್ದಾರೆ ಅಂತಲೂ ಹಾಗಿತ್ತು ಹೀಗೆ ಕೂತ್ ನೋಡ್ತಾ ಇದ್ರಂತೆ ಆ ಹರಿಕತೆ ಪ್ರಸಂಗ ಏನು ಅಂದರೆ ಏಕಾದಶಿ ವೃತ ಅಂತ ಇತ್ತಂತೆ ಆ ಕಾರ್ಯಕ್ರಮ ನಡೆದಾಗ ಆ ಮಾಧವರ ಅವ್ರಿಗೆ ಏನಿಸ್ತು ಅಂದರೆ ಬಹುಶಃ ಪಾಪ ವಿಶ್ವೇಶ್ವರಿಗೆ ಅರ್ಥ ಆಗಲಿಕ್ಕೆಲ್ಲ ಇದೇನಾಗಿದೆ ಅಂಥೇಳಿ ಅದನ್ನು ವರ್ಣನೆ ಮಾಡಿದ್ರಂತೆ ಏಕಾದಶಿ ವೃತ್ತ ಅಂದರೆ ಹೇಗಿರುತ್ತೆ ಅದೇನದು ಅವ್ನು ಯಾಕೆ ಹಂಗೆ ಮಾಡಿದ ರುಕ್ಮಾಂಗದ ಅಂತೆಲ್ಲ ಹೇಳ್ತಾ ಇದ್ರಂತೆ ಇವರೆಲ್ಲ ಹಿಂಗೆ ಕೂತ್ಕೇಳ್ಸ್ಕೊಂಡು ಅವ್ರು ಕೊಡೋ ಸ್ಟೈಲೇ ಹೇಗಿದ್ದು ಕೂತ್ಕೋತಾ ಇದ್ರು ಅವರು ಹಿಂಗೆ ಕೂತ್ ಎಲ್ಲ ಇವರು ಹೇಳೋದು ಮುಗಿದ ಮೇಲೆ ತಾಳ್ಮೆಯಿಂದ ಅವ್ರು ಹೇಳ್ತಾರೆ ತಾಳ್ಮೆಯಿಂದ ಕೇಳಿ ವಿಶ್ವೇಶ್ವರ ಹೇಳಿದರು ಅದೆಲ್ಲ ಸರಿಯಪ್ಪ ಅಲ್ಲಿ ನೋಡಿ ಅಲ್ಲಿ ಓಡಾಡಿಕೊಂಡಿರೋ ಮಕ್ಕಳ ಕಡೆಗೆ ನೋಡಿ ಹರಕಲು ಬಟ್ಟೆ ಕೊಳಕ ಮುಖ ಕೆದರಿ ತಲೆ ಆರೋಗ್ಯವಿಲ್ಲದ ಮೈ ಕೈಕಾಲು ಸಣ್ಣ ಹೊಟ್ಟೆ ದಪ್ಪ ಅರಚಾಟ ಗೋಳಾಟ ಈ ವಿಷಯದಲ್ಲಿ ಪುರಾಣ ಏನು ಹೇಳತಕ್ಕದ್ದಿಲ್ಲವೋ ಅಂತ ಕೇಳಿದ್ರಂತೆ ಇದು ವಿಶ್ವೇಶ್ವರಯ್ಯ ಹೃದಯ ಹಿಂದಿಂದೆಲ್ಲ ಚೆನ್ನಾಗಿತ್ತಪ್ಪ ಏಕಾದಶಿ ವೃತ್ತ ಆಯಿತು ಈ ಮಕ್ಕಳು ಏಕಾದಶಿ ದಿನ ಮಾಡ್ತಾರಲ್ಲ ಇವರು ಊಟ ಇಲ್ಲ ಅವರಿಗೆ ಇವ್ರ ಬಗ್ಗೆ ಪುರಾಣ ಏನು ಹೇಳೋದಿಲ್ವೋ ಅಂದರೆ ಹಿಂದಿಂದೆಲ್ಲ ಚೆನ್ನಾಗಿದ್ದು ಒಪ್ಕೊಳ್ಳೋಣ ಆದರೆ ಈಗೇನು ಈ ಪರಿಸ್ಥಿತಿ ಏನು ಹೇಳೋದಿಲ್ವೋ ಅಂತ ಕೇಳಿದ್ರಂತೆ ಇದು ತೋರಿಸುತ್ತದೆ ವಿಶ್ವೇಶ್ವರಯ್ಯನವರ ಮನಃಪ್ರವೃತ್ತಿಯನ್ನು ಅವರ ಜೀವಿತೋದ್ದೇಶದ ಮೂಲ ಸೂತ್ರ ಇದರಲ್ಲಿ ಅಡಗಿದೆ ಎಂದಬಹುದು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಡಿ ವಿಜಿ ಅಂದರೆ ಮೂಲ ಜೀವಿತ ಸಾಮಗ್ರಿ ಏನು ಅಂತ ಬರೀತಾರೆ ಹೇಳ್ತಾರೆ ನಮ್ಮ ದೇಶದಲ್ಲಿ ವೇದಶಾಸ್ತ್ರ ಪುರಾಣಗಳ ಸ್ಮರಣೆಯೂ ಉದಾಹರಣೆಯು ಅಡಿಗಡೆಗೆ ಕಾಣುತ್ತವೆ ಆದರೆ ನಮ್ಮ ಸಾಮಾನ್ಯ ಜೀವನದ ನಿತ್ಯ ಜೀವನದಲ್ಲಿ ಆ ವಾಕ್ಯಗಳು ಪ್ರತಿಫಲಿಸಲಿಲ್ಲ ಮಾತು ಮಾತಿನಲ್ಲಿ ಆತ್ಮ ಅಂತೀವಿ ಜ್ಞಾನ ಅಂತೀವಿ ಭಗವಂತ ಅಂತೀವಿ ಆದರೆ ನಮ್ಮ ಜೀವನದಲ್ಲಿ ಪ್ರತಿಫಲನೆ ಕಾಣಿಸ್ತಿಲ್ಲ ಜೀವನದ ಮಟ್ಟ ತೀರಾ ಹೀನವಾಗಿ ಹೋಗಿದೆ ಉನ್ನತವಾದ ತತ್ವಗಳು ನೀಚವಾದ ಜೀವನ ಕ್ರಮ ನೋಡಿ ಎಷ್ಟು ಚೆನ್ನಾಗಿದೆ ಉನ್ನತವಾದ ತತ್ವಗಳು ನೀಚವಾದ ಜೀವನ ಕ್ರಮ ಇವರನ್ನು ಹೇಗೆ ಹೊಂದಿಸುವುದು ಇದು ವಿಶ್ವೇಶ್ವರನ ಕಾಡುತ್ತಿರುವಂಥ ಸಮಸ್ಯೆ ದೊಡ್ಡ ತತ್ವ ನಮ್ಮದು ನಮ್ಮ ಪುರಾಣ ಹುಡುಕೊಂಡು ಅದ್ಭುತ ಮಾತುಗಳಿದೆ ಎಲ್ಲವೂ ವ್ಯಾಸರೇ ಹೇಳಿಲ್ವಾ ಮಹಾಭಾರತದ ಕೊನೆಗೆ ಎರಡೂ ಕೈ ಎತ್ತಿ ಹೇಳ್ತೇನಪ್ಪ ನಾನು ಧರ್ಮದ ಹಾದಿಯಲ್ಲಿ ಹೋಗಿ ಅಂತ ನನ್ನ ಮಾತನ್ನು ಯಾರೂ ಕೇಳೋಲ್ಲ ಅಂತ ಆವಾಗೇ ವ್ಯಾಸರು ಹೇಳಿದರು ಹಾಗೆ ಇವ್ರು ಹೇಳ್ತಾರೆ ಎರಡೂ ಹೊಲಿಸೋದು ಹೇಗೆ ಇನ್ನೊಂದು ಎರಡನೇ ಮಾತು ಕಿವಿಯ ಸಂತೋಷಕ್ಕಾಗಿ ದೊಡ್ಡ ಮಾತುಗಳನ್ನು ಆಡುತ್ತೇವೆ ಜೀವನೋಪಾಯಕ್ಕಾಗಿ ಚಿಲ್ಲರೆ ಹಾದಿ ಹಿಡಿಯುತ್ತೇವೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಕಿವಿಯ ಸಂತೋಷಕ್ಕಾಗಿ ಒಳ್ಳೆಯ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೇವೆ ಅದರಲ್ಲಿ ಜೀವನೋಪಾಯಕ್ಕಾಗಿ ಚಿಲ್ಲರೆ ಹಾದಿ ಹಿಡಿಯುತ್ತೇವೆ ನಮ್ಮ ಮಾತಿನಲ್ಲಿರುವ ನಮ್ಮ ಸಂಪತ್ತು ದಾರಿದ್ರೆ ಮಾತ್ರವಲ್ಲ ಪೌರುಷದ ದಾರಿದ್ರ್ಯ ಹೆಚ್ಚಾಗಿದೆ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಣಕಾಸಿನ ದಾರಿದ್ರ ದೊಡ್ಡ ದಾರಿದ್ರ್ಯ ಅಲ್ಲ ಪೌರುಷದ ದಾರಿದ್ರ್ಯ ದೊಡ್ಡ ದಾರಿದ್ರ್ಯ ಮಾಡಬೇಕು ಅಂತ ಕೂಡ ಅನಿಸೋದಿಲ್ಲಲ್ಲ ಹಾಗಾಗಿದೆ ಮೂರನೇದು ನಮ್ಮ ದೇಶ ಒಳ್ಳೆಯ ಸ್ಥಿತಿಗೆ ಬರಬೇಕಾದರೆ ನಮ್ಮ ಜನ ಮೊದಲು ತಾವು ಮನಸ್ಸು ಮಾಡಬೇಕು ಮೊದಲು ಇಹ ಜೀವನವನ್ನು ವಿಹಿತ ರೀತಿಗೆ ತರಬೇಕು ಪರದ ವಿಚಾರವನ್ನು ಮಾತನಾಡಿಕೊಳ್ಳುತ್ತಾ ಇವನ್ನು ಹಳ್ಳೆಗಳೆದಿದ್ದರ ಫಲ ನಮ್ಮ ಹಿಂದಿನ ಭಾಳ ಪರದ ಬಗ್ಗೆ ಚಿಂತೆ ಇರಬೇಕು ಇಲ್ಲ ಅಂತಲ್ಲ ಪರದ ಚಿಂತೆ ಮಾಡ್ತಾ ಇಹದ ಬಗ್ಗೆ ಯೋಚನೆ ಮಾಡಿ ಚೆನ್ನಾಗಿ ಭಾಳ ನಡೆಸಬೇಕು ಇದು ವಿಶ್ವೇಶ್ವರನ ಮೂಲ ಸೂತ್ರ ಅಂತ ಹೇಳ್ತಾರೆ ಅವ್ರಿಗೆ ತಪ್ಪು ಕಲ್ಪನೆ ಇತ್ತು ಭಾಳ ಜನಕ್ಕೆ ಆಚಾರದ ಬಗ್ಗೆ ವಿಶ್ವಾಸ ಇಲ್ಲ ವಿಶ್ವೇಶ್ವರ್ಯನವರಿಗೆ ಅಂತ ಇತ್ತು ಹಾಗಲ್ಲ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನೋಡಿ ಚೆನ್ನಾಗಿದೆ ಅವರ ಸದ್ಯದ ಜೀವನದ ಮುಖ್ಯತೆಯನ್ನು ಗ್ರಹಿಸಿದವರು ವಿಶ್ವೇಶ್ವರನ ತಪ್ಪು ತಿಳಿದುಕೊಂಡದ್ದುಂಟು ಅವರು ನವನಾಗರಿಕರು ಮತಾಚಾರವನ್ನು ತೊರೆದವರು ವಿದೇಶಿಯರನ್ನು ಅನುಸರಿಸುವವರು ಪರಲೋಕದಲ್ಲಿ ಶ್ರದ್ಧೆಯಿಲ್ಲದವರು ಮತಾಚಾರ ವಿಷಯ ಉದಾಸೀನರು ಎಂದಾಗಿ ಅಪಹಾಸ್ಯ ಮಾಡಿದವರುಂಟು ಆಗಲ್ಲ ಈಗೂ ಮಾತಾಡ್ತಾರೆ ಜನ ಗೊತ್ತಿಲ್ಲದವರು ಆದರೆ ಡಿ ವಿಜರ್ ಹತ್ತಿರವಾಗಿ ನೋಡಿದಂಥವ್ರು ಹೇಳ್ತಾರೆ ಇಂಥ ಆಕ್ಷೇಪಣೆಗಳು ಎಷ್ಟು ಮಾತ್ರವೂ ಸಲ್ಲತಕ್ಕದ್ದಲೆಂದು ನಾನು ವಿನಯಿಂದ ವಿಜ್ಞಾ ವಿಜ್ಞಾಪನೆ ಮಾಡುತ್ತೇನೆ ಅವರ ಆಚಾರ ವಿಚಾರಗಳು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರಲ್ಲಿ ಅನಾಚಾರವೆಂಬುದು ಸುತರಾಮಿರಲಿಲ್ಲ ಅನೀತಿಯನ್ನು ಕಂಡರೆ ಅವರಿಗೆ ಅತ್ಯಂತ ಆಗ್ರಹ ಬರುತ್ತಿತ್ತು ಅಪನೀತಿ ಹೆಸರನ್ನು ಕೂಡ ಸಹಿಸರು ಮೈಲಿಗೆ ಅವರಿರುವ ಕಡೆ ಸೊಳಿಯದು. ಅವರು ಊಟ ಮಾಡಬೇಕಾದ್ರೆ ಹೇಗೆ ಮಾಡ್ತಿದ್ದರು ಅಂತ ಹೇಳ್ತಾರೆ ಉಪಹಾರ ಮಾಡಬೇಕಾದ್ರೆ ಅವ್ರ ಮಾತು ಉಪಹಾರ ಮಾಡುತ್ತಿದ್ದಾಗ ಯಾವ ಪದಾರ್ಥವನ್ನು ಎಂಜಲು ಮಾಡರು ಅವ್ರು ತಿನ್ನೋ ರೀತಿ ಹೇಗಿತ್ತು ಅಂತ ಬಿಸ್ಕತ್ತನ್ನು ಕಚ್ಚುವುದಿಲ್ಲ ಬೆರಳಿಂದ ತುಂಡು ಮಾಡಿ ತಿನ್ನುವರು ಬೋಂಡವನ್ನು ಕಚ್ಚಿಕೊಳ್ಳರು ಚಮಚದಿಂದ ಚೂರು ಮಾಡಿ ಬಾಯಿಗೆ ಹಾಕಿಕೊಳ್ಳುವರು ಅವರು ವೈದಿಕ ಮನೆತನದವರಾದ್ದರಿಂದಲೋ ಏನೋ ಕಚ್ಚಬಾರದು ಎಂಜಲ ಮಾಡಬಾರದು ಎನ್ನುವ ನಿಯಮ ಅವ್ರಿಗೆ ಅಭ್ಯಾಸವಾಗಿ ಹೋಗಿತ್ತು ಮುಂದೆ ನೋಡಿ ಅವರು ಮೊದಲೇ ಸಲ ಡಿ ವಿ ಜಿ ಪರಿಚಯ ಆದ ಹೊಸದಾಗಾದಾಗ ಇಬ್ಬರು ಹಾಕಿ ಕೂತ್ಕೊಳ್ಳೋರು ಸಣ್ಣ ಟೇಬಲ್ ಇರೋದಂತೆ ಟೇಬಲ್ ಇದ್ದಾಗ ಫಲಹಾರ ಬರೋದು ಊಟಕ್ಕೆ ಫಲಹಾರ ಟೀ ಎಲ್ಲ ಬಂದ ತಕ್ಷಣ ಟೇಬಲ್ ಮುಡ್ತಿರಲಿಲ್ಲಂತೆ ವಿಶ್ವೇಶ್ವರ ಏನೋರು ಕುತ್ಕೊಂಡು ತಗೊಳ್ಳಿ ಅನ್ನೋರಂತೆ ನೀವು ತೆಗೆದುಕೊಳ್ಳಿ ಅನ್ನೋರಂತೆ ನಾನು ಹಾಗಲ್ಲ ತಾವು ಪ್ರಾರಂಭಿಸಬೇಕು ಅಂತ ಡಿ ವಿ ಜಿ ಹೇಳಿದಾಗ ಅವರೇನು ಹೇಳಿದ್ದರು ಮೊದಲೇ ಸಲ ಇಲ್ಲ ನೋಡಿ ನಾನು ವಿದೇಶ ಪ್ರಯಾಣ ಮಾಡಿದ ತಕ್ಕವನು ತಾನು ಮೊದಲು ಪದಾರ್ಥ ಮುಟ್ಟಿದರೆ ನಿಮ್ಮ ಮೈಲಿಗೆ ಆದೀತು ನಿಮಗೆ ಆ ಕಲ್ಪನೆ ಇತ್ತು ವಿದೇಶಕ್ಕೆ ಹೋಗಿ ಬಂದರೆ ಮುಟ್ಟಿದ್ರೆ ಮೈಲಿಗೆ ಆಗ್ತದೆ ಅಂತ ದಿವಾನ್ರವರು ಗುಂಡಪ್ಪ ಸಣ್ಣವರು ಅವರು ಹೇಳ್ತಾರೆ ನಾನು ಮುಟ್ಟಿದ್ರೆ ಮೈಲಿಗಾಗ್ತದೆ ಮೊದಲು ನೀವು ತೊಗೊಳ್ಳಿ ಆಮೇಲೆ ನಾನು ತೊಗೋತೀನಿ ಟೇಬಲ್ ಕೂಡ ಮುಟ್ತಿರ್ಲಿಲ್ಲ ಅಂತೆ ಅವರು ಮುಂದೆ ಹೇಳ್ತಾರೆ ಪರಿಚಯ ಬೆಳೆದಂತೆ ನನ್ನ ಮಡಿಯ ವಿಷಯದಲ್ಲಿ ಅವರಿಗಿದ್ದ ಅತಿ ಭಾವನೆ ಕಳೆದು ಹೋಯ್ತನ್ನು ತೋರುತ್ತದೆ ಇವ್ರಿಗೂ ಅಷ್ಟಕ್ಕಷ್ಟೇ ಅದು ತಿಳಿದು ಅದು ಹೇಗಾದರೂ ಆಗಲಿ ಅವರಿಗೆ ಮಡಿ ಮೈಲಿಗೆಗಳ ವಿವೇಕ ತುಂಬ ಚೆನ್ನಾಗಿತ್ತು ಅವರು ಮಡಿಗೆ ವಿಘಾತ ತಂದವರಲ್ಲ ಎಷ್ಟರ ಮಟ್ಟಿಗೆ ಶುದ್ಧರಾಗಿರ್ತಿದ್ರು ವಿಶ್ವೇಶ್ವರಯ್ಯನವರು ಅಂತ ಮಾತು ಬರೀತಾರೆ ಡಿ ಅವರು ಅಶುದ್ಧರಾಗಿರೋದನ್ನ ಕೊಳಕ್ಕಾಗಿದ್ದುದ್ದನ್ನು ಹೇಗೆ ಹೇಗೆ ಒಯ್ದದ್ದನ್ನು ಒಂದು ಸಲೂ ನೋಡಲಿಲ್ಲ ನಾನು ಅಂತ ಎರಡು ಸಲ ನೋಡಿದ್ದವರು ಬಹುಶಃ ವಾರಕ್ಕೊಂದು ಮೂರು ಸಲೂ ನಾಲ್ಕು ಸಲ ನೋಡ್ತಿದ್ದರು ಗೊತ್ತಿಲ್ಲ ಅವ್ರು ಹೆಣ್ಣು ಹೆಚ್ಚೇ ನೋಡಿದ್ದಿರಬೇಕು ಅವ್ರು ಹೇಳ್ತಾರೆ ಇಷ್ಟು ದಿವಸದಲ್ಲಿ ಒಂದು ಸಲ ಕೊಳಕ್ಕಾಗಿ ಒಂದು ಸಲ ಆಗಲ್ವ ನಾವು ಮನೆಯಲ್ಲಿ ಕೂತ್ಕೊಂಡಾಗ ಬರೀ ಬನ್ನಿ ಮನೆ ಬನ್ನಿ ಕೂತಿರ್ತೇವೆ ಹೇಗೋ ಕೂತಿರ್ತೇವೆ ಸ್ವಲ್ಪ ಇಲ್ಲೋ ಶರ್ಟ್ ಕೊಳೋಕ್ಕಾಗಿರ್ಬೋದು ಅದು ಆದುದನ್ನು ನೋಡಲೇ ಇಲ್ಲ ನಾನು ಅಂತ ಒಂದು ಉದಾಹರಣೆ ಬರೀತಾರೋ ಅವರು ಒಂದು ಸಾರಿ ನಾವು ರೈಲು ಪ್ರಯಾಣ ಮಾಡುತ್ತಿದ್ದೆವು ತಿರುಚಿನಪಳ್ಳಿ ಹತ್ತಿರ ಯಾವುದೋ ಸ್ಟೇಷನ್ನಲ್ಲಿ ಬೆಳಗಿನ ಜಾವ ಐದೂವರೆ ಗಂಟೆಗೆ ನನಗೆ ಕರೆ ಬಂತು ಅವರಿಂದ ಅವರೊಂದು ಬೇರೆ ಬೋಗಿಯಲ್ಲಿದ್ದಾರೆ ಇವರು ತಕ್ಷಣ ಹೋದ್ರಂತೆ ಅವರ ಕಂಪಾರ್ಟ್ಮೆಂಟಿಗೆ ಹೋಗಿ ನೋಡಿದಾಗ ಅವರು ಸ್ನಾನ ಮಾಡಿ ಪರಿಶುದ್ಧರಾಗಿ ಕುಳಿತಿದ್ದರು ನೀವು ಸ್ನಾನ ಮಾಡಿ ಆಯಿತೇ ಎಂದು ಕೇಳಿದರು ಇವರು ವಿಚಾರ ಕೂಡ ಮಾಡಿರಲಿಕ್ಕಿಲ್ಲ ಇನ್ನೂ ಸ್ನಾನದ್ದವಾಗ ಅಂದರೆ ಐದೂವರೆಗೆ ಕೂಡ ಅವರು ಯಾವ ಹೊತ್ತಿನಲ್ಲಿ ನೋಡಿದರೂ ಶುದ್ಧವಾಗಿ ತೊಳೆದಿಟ್ಟಂಗೆ ಇರ್ತಿದ್ರು ಹಾಗೆ ಅಷ್ಟು ಶುದ್ಧವಾಗಿರುವಂಥ ಮನುಷ್ಯ ಅಂತ ಮನುಷ್ಯ ವಿಶ್ವೇಶ್ವರಯ್ಯ ಊಟದ ವಿಧಾನ ಹೇಗಿತ್ತು ಅಂತ ಬರೀತಾರೆ ಟಿ ವಿ ಜಿ ಅದನ್ನು ಹೇಳಿ ಮಾತು ಮುಗಿಸ್ತೇನೆ ಭಾಳ ಚೆನ್ನಾಗಿತ್ತು ಊಟದ ವಿಧಾನ ಹೇಗಿತ್ತು ಅಂತ ಅವರು ಮನೆಯಲ್ಲಿದ್ದಾಗೆ ಭೋಜನಕ್ಕೆ ಬರುವ ರೀತಿಯನ್ನು ನೋಡಿದರೆ ಮೋಕ್ಷಗುಂಡಂ ಶ್ರೀನಿವಾಸ ಶಾಸ್ತ್ರಗಳ ಮೇಲ್ಪಂಥಿ ಚೆನ್ನಾಗಿ ಉಳಿದುಕೊಂಡಿದೆ ಎಂದು ತಿಳಿಯುತ್ತಿತ್ತು ಅವರು ಹೊರಗಿನ ಅವತಾರ ನೋಡಿದ್ದೀವಿ ನಾವು ಕಲ್ಪನೆ ಚಿತ್ರ ಸಿಗೋದು ಯಾವಾಗಲೂ ಅವ್ರು ಆ ಡ್ರೆಸ್ಸಲ್ಲೇ ನೋಡಿದ್ದು ಆ ಪೇ ಪೇಟಾ ಕೋಟು ಟಾಯ್ ತ್ರೀ ಪೀಸ್ ಸೂಟ್ ಅದನ್ನು ಬರೀ ಟೂ ಪೀಸ್ ಎಂದೂ ಇಲ್ಲ ಪೀಸ್ ಸೂಟೇ ಹಾಕೋಬೇಕು ಅದನ್ನು ಆದರೆ ಊಟದ ಅವ್ರು ಹೇಗೆ ಮಾಡ್ತಿದ್ದರು ನೋಡಿ ಭೋಜನದ ವೇಳೆ ಸಾಮಾನ್ಯವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ನಾನಾನಂತರ ವೈದಿಕ ಬ್ರಾಹ್ಮಣರಂತೆ ಕಚ್ಚೆ ಹಾಕಿ ಪಂಚೆಯುಟ್ಟು ಉತ್ರಿಯವನ್ನು ಹೊದೆ ಕೈಯಲ್ಲಿ ಟಾವೆಲ್ ಹಿಡಿದು ಮನೆಯ ಮೇಲೆ ಕೂಡುತ್ತಿದ್ದರು ಭೋಜನದ ಎಲೆ ದೊನ್ನೆ ಎಲ್ಲ ವೈದಿಕ ಕ್ರಮದಲ್ಲಿ ಹೊರಗಿನವ್ರಿಗೆ ಭಾಳ ಜನ ಗೊತ್ತೂ ಇಲ್ಲ ಇದು ಹೇಗಿತ್ತು ಅಂತ ಅಲ್ಲಿ ತಿನ್ನುತ್ತಿದ್ದ ಭೋಜನ ವಿಧಾನವನ್ನು ಕುರಿತು ಒಂದು ಮಾತು ಹೇಳಬಹುದು ಅವರು ತಿನ್ನುತ್ತಿದ್ದು ತುಂಬ ಸ್ವಲ್ಪ ಎರಡು ಪಲ್ಯ ಹುಳಿ ಸಾರು ಇನ್ನೇನಾದರೂ ಒಂದು ಪದಾರ್ಥ ಬೋಂಡ ಇತ್ಯಾದಿ ಇರುತ್ತಿದ್ದವು ಎಲ್ಲ ಪದಾರ್ಥಗಳು ಬಟ್ಟೆಲಲ್ಲಿ ಇರುತ್ತಿದ್ದವು ಮಿಕ್ಸ್ ಮಾಡ್ತಿರಲಿಲ್ಲ ಬಟ್ಟಲಲ್ಲೇ ಇರಬೇಕದು ಅವರು ಸಾಮಾನ್ಯವಾಗಿ ಬಟ್ಟೆಲಿನಿಂದ ಒಂದೋ ಎರಡೋ ಸ್ಪೂನ್ಗಳಷ್ಟು ಮಾತ್ರ ತಿನ್ನುತ್ತಿದ್ದರು ಮ್ಯಾಕ್ಸಿಮಮ್ ಟೂ ಸ್ಪೂನ್ ಅಂತೆ ಒಂದು ಪದಾರ್ಥವನ್ನು ಮೂರು ಚಮಚದಷ್ಟು ತಿಂದರೆಂದರೆ ಆ ಪದಾರ್ಥ ಬಹು ರುಚಿಯಾಗಿದೆ ಎಂದರ್ಥ ಎರಡೇ ಸ್ಪೂನ್ ಮೂರೇ ತಿನ್ನೋದಿಲ್ಲ ವಿಶ್ವೇಶ್ವರಯ್ಯನವರ ತಾಯಿ ಒಂದೊಂದು ದಿನ ಅವರಿಗೆ ಊಟ ಬಡಿಸುತ್ತಿದ್ದರು ವಿಶ್ವೇಶ್ವರಯ್ಯನವರು ಅದು ಬೇಡ ಇದು ಬೇಡ ಅದು ಹೆಚ್ಚಾಯಿತು ಎಂದು ಸಾಕು ತಕ್ರಾರು ಮಾಡುವವರು ಆಕೆ ಬಿಡದೆ ಒಂದು ಪದಾರ್ಥವನ್ನು ತೋರಿಸಿ ಇದನ್ನು ತೆಗೆದುಕೋ ಇದೆಲ್ಲ ನಿನ್ನ ಹೊಟ್ಟೆ ಸೇರುವವರೆಗೆ ನಾನು ಈ ಜಾಗದಿಂದ ಕದರೋಳಲ್ಲ ಎಂದು ತಿನ್ನಿಸುತ್ತಿದ್ದರು ಊಟ ಜಾಸ್ತಿ ಮಾಡ್ತಾನೆ ಇರಲಿಲ್ಲಂತೆ ಎರಡು ತುತ್ತು ಮೂರು ತುತ್ತು ಅಷ್ಟೇ ಜಾಸ್ತಿ ಇಲ್ಲ ಇದು ನೆನೆದಾಗ ಒಂದು ನನ್ನ ನೆನಪಾಗತ್ತೆ ನಮ್ಮ ಶಿವರಾಮ್ ಇದ್ದರು ಡಾಕ್ಟ್ರ್ ಶಿವರಾಮ್ ಕೊರವಂಜಿ ಶಿವರಾಮ್ ನಾನು ಅವ್ರು ನೋಡಿದಾಗ ಆಗಲೇ ಅವರು ಎಪ್ಪತ್ತೆಂಟು ಎಂಬತ್ತು ವರ್ಷ ಆಗಿರಬೇಕು ರಾಜರತ್ನಂ ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗಿದ್ವಿ ನಾವು ಅವ್ರ ಹಾಸ್ಯ ಸ್ವಭಾವ ತಮಗೆ ಗೊತ್ತಲ್ಲ ಅಸಾಧ್ಯ ಹಾಸ್ಯ ಅದು ಏನು ಮಾಡಿದರೂ ಹಾಸ್ಯದಲ್ಲೇ ಬರವರ್ತನೇ ಆಗೋದು ಕೊನೆಗೆ ಅದು ಹೋಗಿ ಕೂತ್ಕೊಂಡಾಗ ನಾನು ನಾನು ರಾಜರತ್ನ ಕೂತು ಯಾರೋ ಜನ ಬರೋರು ಡಾಕ್ಟರ್ ಬೇರೆಯವರು ಹೊಸದಾಗಿ ಮದುವೆ ಅದು ಗಂಡ ಹೆಂಡ್ತಿ ಬಂದಿದ್ದರು ದಂಪತಿಗಳು ಬಂದಿದ್ದರು ಬಂದು ನಮಸ್ಕಾರ ಮಾಡಿದ್ರು ಹಿರಿಯರು ಒಂದು ನಮಸ್ಕಾರ ಮಾಡಿದರು ಅವರ ಆಶೀರ್ವಾದ ಎಷ್ಟು ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ ನೂರು ವರ್ಷ ಹೊಡೆದಾಡ್ಕೊಂಡು ಚೆನ್ನಾಗಿ ಬದುಕಿ ಚೆನ್ನಾಗಿ ಹೊಡೆದಾಡ್ಕೊಂಡು ನೂರು ವರ್ಷ ಬದುಕಿ ಅಂತ ಹೇಳೋರು ಆಮೇಲೆ ಮನುಷ್ಯ ಬಂತ ಮಧ್ಯವಯಸ್ಕ ಅವನಿಗೆ ಸ್ವಲ್ಪ ಅಜೀರ್ಣ ಆಗಿತ್ತು ಏನೋ ತೊಂದರೆ ಆಗಿತ್ತು ಏನು ಔಷಧಿ ಕೊಟ್ಟರು ಜೋರಾಗಿ ಮಾತಾಡೋರು ಮುಗಿದ್ಮೇಲೆ ಬಂದು ಕೂತು ಹೇಳಿದ್ರು ಹೇಳಿದ ಮಾತು ಭಾಳ ಫಿಲಾಸಾಫಿಕಲ್ ಅಂದ್ಕೊಂಡಿದ್ದೀನಿ ನನಗಂತೂ ಭಾಳ ಪ್ರಯೋಜನ ಆಯಿತು ಇದನ್ನು ಓದ್ತಾಗ ಅದೇ ತಲುಪಿ ಅಂತ ನನಗೆ ಅವ್ನಿಗೆ ಹೇಳಿದ್ರು ನೋಡಯ್ಯ ನಿನಗೇನೂ ರೋಗ ಇಲ್ಲ ಇನ್ನು ಡಾಕ್ಟರ್ ಬೋರ್ಡ್ ನೋಡಿದ ತಕ್ಷಣ ಮನೆಗೆ ಬರಬೇಡ ನೀನು ನಿನಗೆ ಅದು ತೊಂದರೆ ಒಂದೇ ಅರ್ಥ ಮಾಡ್ಕೊಂಬಿಡು ಅಂಥೇಳಿದರು ಏನು ಸರ್ ಅಂತ ಕೇಳಿದವನು ನಿನ್ನ ಭೂಮಿಗೆ ಬರಬೇಕಾದ್ರೆ ನೀನು ಭೂಮಿಗೆ ಬಂದಿಯಲ್ಲ ಭೂಮಿಗೆ ಬಂದಾಗ ಬ್ರಹ್ಮ ನಿನ್ನ ಹಣೆಯಲ್ಲಿ ಇಷ್ಟು ಅನ್ನ ಅಂತ ಬರೆದು ಕಳಿಸಿದ್ದಾನೆ ನಿನ್ನ ಹಣೆಯಲ್ಲಿ ಇಷ್ಟು ಅನ್ನ ಅಂತ ಬರೆದು ಕಳಿಸಿದ್ದಾನೆ ನೀನು ಬೇಗ ಬೇಗ ತಿಂದ್ಯೋ ಬೇಗ ಖಾಲಿಯಾಗಿ ಮೇಲೆ ಹೋಗ್ತೀನಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ತಿಂದಿಯೋ ಭಾಳ ದಿವಸ ಇರ್ತಿ ಕರೆ ಒಟ್ಟು ಅನ್ನ ಅಷ್ಟೇ ಇರೋದು ಅದು ಸ್ವಲ್ಪ ಸ್ವಲ್ಪ ತಿಂದರೆ ಭಾಳ ದಿವಸ ಬದುಕ್ತಿಯಾ ಅನ್ನಿಸ್ತು ನನಗೆ ಎಂಥ ಬ್ಯೂಟಿಫುಲ್ ಅಲ್ಲ ಮಿತಾಹಾರ ದೀರ್ಘಾಯುಸ್ಸಿನ ಗುಟ್ಟು ಅಂತ ಹೇಳ್ತಾರೆ ಅದನ್ನು ಶಿವರಾಮ್ ಹೇಳೋ ರೀತಿ ಹೇಗೆಂದರೆ ಬ್ರಹ್ಮ ಇಷ್ಟು ಅನ್ನಾನ್ಯ ಹಣೆ ಬಾರದಲ್ಲಿ ಜಾಸ್ತಿ ತಿಂದರೆ ಬೇಗ ಹೋಗ್ತೀಯ ಮೇಲೆ ಸ್ವಲ್ಪ ಸ್ವಲ್ಪ ತಿಂದರೆ ಜಾಸ್ತಿ ದಿವಸ ಇರ್ತೀಯಾ ಅಂತ ನನಗನ್ಸುತ್ತೆ ವಿಶೇಷ ಬದುಕಿದ್ದು ನೂರ ವರ್ಷ ಈ ದೀರ್ಘಾಯುಸ್ಸಿನ ಗುಟ್ಟು ಬಹುಶಃ ಇದೇ ಇರಬೇಕು ಯಾವತ್ತೂ ಬಾಯಿ ಚಪ್ಪಲಿಕ್ಕೆ ಮಣದವರೆಲ್ಲ ನಿಧಾನಾಗಿ ಮಾಡುವಂಥವ್ರು ಅವರ ನ್ಯಾಷನಲ್ ಡೆಲಿಕಸಿ ಅಂತ ಒಂದು ಅದಾರ್ ಅದೊಂದು ಹೇಳೋರು ನ್ಯಾಷನಲ್ ಡೆಲಿಕಸಿ ಅಂದರೆ ಒಂದು ಏನದಕ್ಕೆ ರಾಷ್ಟ್ರೀಯ ಭಕ್ಷ್ಯ ಅಂತ ಡಿವಿಜಿ ಕರಿತಿದ್ರಂತೆ ಇವತ್ತು ಬನ್ನಿ ನಮ್ಮನೆ ಊಟಕ್ಕೆ ಬನ್ನಿ ಅನ್ನೋರಂತೆ ಇವರು ಬೊಂಬಾಯಲ್ಲೋ ಡೆಲ್ಲಿ ಎಲ್ಲೋ ಸಿಕ್ಕಾಗ ಬಂದುಬಿಡಿ ನಮ್ಮ ಕಡೆ ಇರೋಲ್ಲಿ ಬನ್ನಿ ವಿಲ್ ಹ್ಯಾವ್ ಗುಡ್ ಫುಡ್ ಅನ್ನೋರಂತೆ ಇವರು ಸ್ವಲ್ಪ ಕಷ್ಟ ಇದೆ ಬರೋಕ್ಕಾಗಲಿಕ್ಕಿಲ್ಲ ಅಂತ ಏನಾದ್ರು ಒಣ್ಕೊಂಡ್ರೆ ಡೋಂಟ್ ವರಿ ವಿ ಹ್ಯಾವ್ ನ್ಯಾಷನಲ್ ಡೆಲಿಕಸಿ ಟುಡೇ ಅನ್ನೋರಂತೆ ಇವ್ರು ಎರಡು ಮೂರು ಸಲ ಆಕರ್ಷಣೆ ಆದಮೇಲೆ ಅದೇನಿದ್ದಿತ್ತು ನ್ಯಾಷನಲ್ ಡೆಲಿಕಸಿ ಅಂದರೆ ಅಂತ ಒಂದು ಸಲ ಹೋಗಿ ನೋಡಿದಾಗ ಬರೀತಾರೆ ಅದು ಆಕರ್ಷಣೆ ಮಾತು ನೋಡಿ ಹೋದರೆ ಕುತೂಹಲದಿಂದ ಹೋಗಿ ನಿಜವನ್ನು ಕಂಡುಕೊಂಡೆ ನಮ್ಮ ಹಳೆಯ ಒಬ್ಬಟ್ಟು ಅವ್ರ ನ್ಯಾಷನಲ್ ಡೆಲಿಕಸಿ ಅವ್ರು ಹೇಗೆ ತಿಂತಿದ್ರು ಒಬ್ಬಟ್ಟನ್ನು ಅಂತ ಹೇಳ್ತಾರೆ ಅವರು ತಿನ್ನುತ್ತಿದ್ದುದು ಒಂದು ಒಬ್ಬಟ್ಟಿನ ಮಧ್ಯಭಾಗದ ಅಂಗೈಯಷ್ಟು ಮೃದುವಾದ ಭಾಗವನ್ನು ಮಾತ್ರ ಉಳಕಿದ್ದೆಲ್ಲ ಬಿಟ್ಟು ಇಷ್ಟೇ ತೊಗೋಬೇಕು ಅದನ್ನು ಆ ಚೂರು ಒಬ್ಬಟ್ಟಿಗೆ ಅಷ್ಟು ದೊಡ್ಡ ಗೌರವವನ್ನು ಕೊಡುತ್ತಿದ್ದರು ನ್ಯಾಷನಲ್ ಡೆಲಿಕಸಿ ಅಂತ ಅವರು ಬೆಳಿಗ್ಗೆ ವಾಕಿಂಗ್ ಹೋಗೋದು ಈಗಾದರೂ ತಾವು ನೋಡಿರಬೇಕು ಸೋ ಫ್ಯಾಕ್ಟ್ರಿ ಇದೆ ನಮ್ಮ ಕಾಡ್ರೋಡ್ ಮೇಲೆ ಹೋದರೆ ಆ ಸೋ ಫ್ಯಾಕ್ಟ್ರಿ ಮುಂದೊಂದು ಕಂಬ ಇದೆ ಅಲ್ಲಿವರೆಗೂ ವಾಕಿಂಗ್ ಹೋಗ್ತಿದ್ರು ದಿನಾಲು ಅಂತ ಕೇಳಿದ್ದರು ಬೆಳಗಿನ ಹೊತ್ತು ಹೊರಗೆ ಸಂಚಾರ ಮಾಡ್ಕೊಂಡು ಬಂದ ಮೇಲೆ ಬೆಳಗ್ಗೆ ಒಂದು ಸಣ್ಣ ಬಟ್ಟಲು ಬೇಯಿಸಿದ ಸೇಬನೆ ನೀರನ್ನು ಕುಡಿತಿದ್ರು ಅಂತ ಅದು ಅದು ಹಾಗೆ ಆಗಬೇಕದು ಮತ್ತೆ ಬೇರೆ ಹಾದಿಗಿಲ್ಲ ಅದಕ್ಕೆ ಹೀಗೆ ಅನ್ನಪಾನಗಳ ವಿಷಯದಲ್ಲಿ ಅವರು ಯತಿಗಳಷ್ಟು ಮಿತಾಶಿಯಾಗಿ ನಿಯಮವಂತರಾಗಿದ್ದರು ಅಂತ ಯತಿಗಳಾಗಿದ್ದರು ಅಂತ ಹಾಗೆ ಆ ಗುಟ್ಟಿನಿಂದ ಬಹುಶಃ ದೀರ್ಘಾಯು ಆಗಿದ್ದರು ಅನಿಸುತ್ತೆ ಅವರ ದೇಹ ದಪ್ಪವಾಗಿದ್ದನ್ನು ಯಾವ ಪಿಕ್ಚರ್ದಲ್ಲೂ ಕಾಣಿಸೋದಿಲ್ಲ ಅವರ ನೂರು ವರ್ಷಕ್ಕಲ್ಲ ಮೊದಲಿನ ಫೋಟೋ ನೋಡ್ತಾ ಬಂದರೆ ಆಲ್ಬಮ್ ನೋಡ್ತಾಯಿದ್ದೆ ಒಂದು ಸಲ ನಾನು ನನ್ನ ಕಡೆ ಪುಸ್ತಕ ಇದೆ ಅವ್ರದ್ದು ಅಪರೂಪವಾದಂಥ ಪುಸ್ತಕ ನನಗಿದೆ ಸಾಕಷ್ಟು ಮಾಹಿತಿ ನನಗೆ ಅದರಲ್ಲಿ ಸಿಕ್ಕಿದ್ದು ಲೆಕ್ಚರ್ಸ್ ಆಫ್ ದಿವಾನ್ ಅಂತ ಒಂದಿದೆ ಸುಮಾರೊಂದು ಐದುನೂರು ಪುಟ್ಟದ ಪುಸ್ತಕ ಇರಬೇಕು ವಿಶ್ವೇಶ್ವರವ್ರು ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ರೂ ಅದೆಲ್ಲವನ್ನು ಸಂಗ್ರಹ ಮಾಡಿ ಹಾಕಿದ್ದಾರೆ ಅದರೊಳಗೆ ಆ ಭಾಷೆಯನ್ನು ನೋಡಬೇಕು ಅವ್ರು ಬರೀತಾರೆ ಮೀಟಿಂಗ್ ಹೋಗಬೇಕಾದ್ರೆ ಯಾವ ಟೈಮಿಗೆ ಹೋಗ್ಬೇಕು ಆ ಟೈಮಿಗೆ ಹೋಗಬೇಕು ಆ ಟೈಮ್ ಮೀಟಿಂಗ್ ಆಗದೆ ಹೋದರೆ ಎದ್ದು ಹೋಗ್ಬಿಡೋರು ಮೀಟಿಂಗ್ ಆಗಬೇಕು ಅಂತ ಮೊದ ಮೊದಲು ತುಂಬ ಕಷ್ಟ ಆಯ್ತಂತೆ ಅವ್ರಿಗೆ ಜನ ಒಪ್ಸೋದು ಅವ್ರು ಹೇಳ್ತಾರೆ ಐ ಆಮ್ ವೆರಿ ಅನ್ ಐ ಆಮ್ ಐ ಬಿಕಮ್ ಎ ಆಬ್ಜೆಕ್ಟ್ ಆಫ್ ರಿಡಿಕ್ಯೂಲ್ ಬಿಕಾಸ್ ಐ ಗೋ ಆನ್ ಟೈಮ್ ಅಂತ ಜನ ಬೈತಿದ್ರಂತೆ ಈ ಪೀಡೆ ಬೇಗ ಬಂದುಬಿಡ್ತಾನೆ ಅವನು ಅಂತ ಅಷ್ಟರ ಮಟ್ಟಿಗಿದ್ದಂಥವ್ರು ಆಹಾರದಲ್ಲಾಗಲಿ ಸಮಯದಲ್ಲಾಗಲಿ ಎಲ್ಲವನ್ನು ಸರಿಯಾಗಿ ಪಾಲಿಸುವಂಥ ವಿಶ್ವೇಶ್ವರಯ್ಯನವರು ನಮ್ಮೊಂದಿಗಿದ್ದರು ಅನ್ನೋದೊಂದು ಭಾಗ್ಯ ಅದರ ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ ನಮಸ್ಕಾರ